ಆ ಗುರುಗಳು ಹೇಗಿದ್ದರು ವಿದ್ಯಾರ್ಥಿಗಳು ಹೇಗಿದ್ದರು ಅಂತ ಗುರುಗಳು ಶಿಕ್ಷೆ ಕೊಟ್ಟರು ಕೂಡ ಮಕ್ಕಳಿಗದು ಶಿಕ್ಷಣ ಆಗಿತ್ತು ಹೊರತಾಗಿ ಶಿಕ್ಷೆ ಆಗಲಿಲ್ಲ ಆ ಗುರುವಿನ ವೈಯಕ್ತಿಕ ಸಾಧನೆ ಜ್ಞಾನ ಎಷ್ಟರ ಮಟ್ಟಿಗಿತ್ತು ಅಂದರೆ ಶಿಕ್ಷೆ ಮರೆತು ಹೋಗ್ತಾ ಇತ್ತು ಮಕ್ಕಳಿಗೆ ಅಂತ ಅದನ್ನು ಹೇಳಿದಾಗ ಇನ್ನೊಂದು ವಿಷಯ ನನ್ನ ನೆನಪಾಗಿತ್ತು ನಿನ್ನೆ ಹೇಳಲಿಲ್ಲ ಅದನ್ನ ಇವತ್ತು ಹೇಳ್ಬೋದು ಅಂದ್ಕೊಂಡಿದ್ದೀನಿ ನನಗೆ ಮೊದಲನೇ ಸಲ ಒಬ್ಬ ಆದರ್ಶ ಶಿಕ್ಷಕನ ಜೀವನ ಹೇಗಿರ್ತದೆ ಅಂತ ಅರ್ಥ ಆದದ್ದು ನಾನು ಸುಮಾರು ಹತ್ತು ಹನ್ನೊಂದು ವರ್ಷ ತೊಗೊಂಡಿದ್ದಾಗ ಈ ಭಾರತ ಚೀನಾ ಯುದ್ಧ ನಡೀತಾ ಇತ್ತು ಅವಾಗ ರೇಷನ್ ಕಾಲ ಎಲ್ಲ ರೇಷನ್ ಕೊಡ್ತಿರ್ಲಿಲ್ಲ ಅಂತ ನನಗೆ ಸ್ವಲ್ಪ ಸ್ವಲ್ಪ ಮಸದು ನೆನಪಿದೆ ಅದೆಲ್ಲ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಒಳಗೆ ಆಗೇನಾಗ್ತಿತ್ತು ಅಂದರೆ ಬ್ಯಾನ್ ಕೂಡ ಇತ್ತು ಅಂತ ನನ್ನ ನೆನಪು ಅಂದರೆ ಒಂದು ಡಿಸ್ಟಿಕ್ಟಿಂದ ಅಕ್ಕಿನ ಇನ್ನೊಂದು ಡಿಸ್ಟ್ರಿಕ್ಟಿಗೆ ತೊಗೊಂಡು ಹೋಗಬಾರ್ದು ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತ ಕೂಡ ಬ್ಯಾನಿತ್ತು ಅಕ್ಕಿಗೆ ಮಾತ್ರ ಗ್ಯಾರಂಟಿ ಅಕ್ಕಿ ಸಕ್ಕರೆ ನಾನು ನೆನಪಿದ ಮಟ್ಟಿಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು ಆಗ ಯಾವ ಕಾರಣ ನೆನಪಿಲ್ಲ ನಮ್ಮಜ್ಜೆ ಹೇಳೋ ಪ್ರಕಾರ ಬಿಜಾಪುರದಲ್ಲಿ ಯಾರೋ ನಮ್ಮ ಪರಿಚಯದ ಯಾರೋ ಹೆಂಗಸು ಡೆಲಿವರಿ ಆಗಿತ್ತು ಅಲ್ಲಿ ಒಳ್ಳೆಯ ಅಕ್ಕಿ ಸಿಗೋದಿಲ್ಲ ಅಂತ ನನ್ನ ಮಜ್ಜ ಧಾರವಾಡದಿಂದ ಒಂದು ನಾಲ್ಕೈದು ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದಾನು ಚೀಲದಲ್ಲಿ ಅದನ್ನು ಮುಚ್ಚೋದಕ್ಕೆ ಅಂತೇಳು ಬಟ್ಟೆ ಅವನು ತಪ್ಪು ಮಾಡ್ತಿದ್ದೀನಿ ಅಂದ್ ಗೊತ್ತು ಆದ್ರೆ ಆಕೆ ಬಗ್ಗೆ ಪ್ರೀತಿ ಅದನ್ನು ಹಾಕ್ಕೊಂಡು ಅವನ ಜೊತೆಗೆ ನಾನು ಅವಾಗ ಧಾರವಾಡದಿಂದ ಬಿಜಾಪುರ ಭಾಳ ದೂರ ಅನಿಸೋದು ಟ್ರೈನಿಗೆ ಹೋಗ್ಬೇಕು ನಾವೆಲ್ಲ ಗದಗಲ್ಲಿ ಚೇಂಜ್ ಮಾಡಿಕೊಂಡು ಮತ್ತೆ ಬಿಜಾಪುರಕ್ಕೆ ಹೋಗಬೇಕು ಕಳ್ಳನ ಜೀವ ಸ್ವಲ್ಪ ಹುಳೋಳ್ಗೆ ಅಲ್ವಾ ತೊಗೊಂಡಿದ್ದಾರೆ ಅಕ್ಕಿಯವರು ಅವ್ರ ಕೈ ಹಿಡ್ಕೊಂಡು ನಾನು ಹೋಗೋದು ಅವ್ರ ಹೆಗಲ್ ಬೆನ್ನ ಮಜ್ಜ ಹೊತ್ಕೊಂಡಿದ್ರು ಚಿಲ ದೋತ್ರ ಕೋಟು ಟೊಪ್ಗೆ ಹಿಡಿದು ನನ್ನ ಎಡಗೈಲಿನ ಕೈ ಹಿಡ್ಕೊಂಡಿದ್ದಾರೆ ಬಿಜಾಪುರ್ ಪ್ಲ್ಯಾಟ್ಫಾರ್ಮಲ್ಲಿ ಇಡೋದು ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋ ಹೊತ್ತಿಗೆ ಯಾರೋ ನಮ್ಮ ಅಜ್ಜಿನ ಹೆಗಲ್ ಮೇಲೆ ಕೈ ಇಟ್ಟಂಗೆ ಆಯಿತು ತಿರುಗಿ ನೋಡಿದ್ರೆ ಪೊಲೀಸ ನಮ್ಮ ಅಜ್ಜ ಅಂದರು ಸಿಕ್ಕಾಕ್ಕೊಂಡೆ ತಪ್ಪು ಕೆಲಸ ಮಾಡಿದ್ ಮಾಡಬಾರ್ದಾಗಿತ್ತೇನೋ ಅಂತ ಅಂದ್ಕೊಂಡ್ರು ಸಿಕ್ಕಾಕ್ಕೊಂಡೆ ಅಪ್ಪ ಇವ್ರ ಕೈಯಾಗ ಅಂತಂದರು ಅವನೇನು ಮಾಡ್ದೆ ಸಾಹೇಬರು ಕರೀತಾರೆ ನೋಡ್ರಿ ನಿಮ್ಮನಲ್ಲಿ ಹೋಗ್ರಿ ಅಂಥೇಳ್ದ ಸಾಹೇಬರು ಅಂತ ಯಾರೂ ಗೊತ್ತಿಲ್ಲ ಇವ್ರಿಗೆ ಯಾರು ದೊಡ್ಡವರು ಇರಬೇಕು ಅಂಥೇಳಿ ಆ ಸ್ಟೇಷನ್ ಮಾಸ್ಟರ್ ರೂಮಿಗೆ ಹೋದ್ವಿ ಸ್ಟೇಷನ್ ಮಾಸ್ಟರ್ ರೂಮಿಗೆ ಹೋದರೆ ಸಾಹೇಬ್ರ ಇಲ್ಲ ಅಲ್ಲಿ ಸ್ಟೇಷನ್ ಮಾಸ್ಟ್ರ್ ಒಬ್ಬರೇ ಇದ್ದರು ನಮ್ಮ ಅಜ್ಜ ಕೇಳಿದ್ರು ಸಾಹೇಬರು ನಾನು ಕರೆದ್ರಂತೆ ಇಲ್ಲಲ್ಲ ಅಂತ ಕೇಳಿದರು ನಮ್ಮ ಅಜ್ಜ ಸಂತೋಷ ಆಯ್ತು ಇಲ್ಲ ಹೇಗಿದ್ದರೂ ಹೋಗೋಣ ಇನ್ನು ಅಂತ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಅವ್ರ ಮುಂದೆ ಹೋಗಿದ್ದಾರಂತೆ ವ್ಯಾನ್ ಇಟ್ಟು ಹೋಗಿದ್ದಾರೆ ಪೊಲೀಸ್ ವ್ಯಾನು ಅದರಲ್ಲಿ ಮನೆಗೆ ಹೋಗ್ಬೇಕಂತೆ ಅಂಥೇಳಿದ್ರು ಆಗಿನ ಕಾಲಕ್ಕೆ ನಮ್ಮ ಹಿರಿಯರಿಗೆಲ್ಲ ಅರ್ಥ ಇರುತ್ತೆ ಪೊಲೀಸ್ ವ್ಯಾನಲ್ಲಿ ಹೋಗೋದು ಅಂದರೆ ಎಂಥ ಅಪಮಾನದ ಕೆಲಸ ಅಂತ ನಮ್ಮ ಅಜ್ಜ ಬಾಕಿ ಉಳ್ದಿತ್ತು ನಡಿಯಪ್ಪ ನಮ್ಮ ಕರ್ಮ ಇನ್ನೇನು ಮಾಡೋದು ಮಾಡಿದ ತಪ್ಪಿಗೆ ಅನುಭವಿಸ್ಬೇಕು ಅಂತ ಇಬ್ಬರು ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಒಬ್ಬ ಪೇದೆ ಜೊತೆಗಿದ್ದ ಸೀದಾ ಒಂದು ದೊಡ್ಡ ಬಂಗ್ಲೆಗೆ ಹೋಯ್ತು ಅದು ಸುಪ್ರೀಡೆಂಟ್ ಆಫ್ ಪೊಲೀಸ್ ಎಸ್ ಆಗಿನ ಕಾಲದಲ್ಲಿ ಎಸ್ ಪಿ ಅಂದರೆ ದೊಡ್ಡ ಅಧಿಕಾರ ಎಂಥ ದೊಡ್ಡ ಅರಮನೆ ಅಂತ ಮನೆ ಅಲ್ಲಿ ಹೋಗಿ ಹಿಡಿದ್ವಿ ನಮ್ಮ ಅಜ್ಜ ಬೆವರಿದ್ದೇ ಬೆವರಿದ್ದು ಮೊದಲೇ ಬಿಜಾಪುರ ಈ ಒಳಗಿನ ಸಂಕಟ ಬೇರೆ ಬೆವತಿದ್ದು ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಸಿಟಿ ಹೋಟೆಲ್ ಕೂಡಿಸಿದ್ರು ಕೂತಿದ್ವಿ ಒಂದು ಐದು ನಿಮಿಷ ಆ ಚೀಲ ಅಲ್ಲಿ ಕುರ್ಚಿ ಕೆಳಗೆ ಇಟ್ಕೊಂಡ ನಮ್ಮ ಅಜ್ಜ ಐದು ನಿಮಿಷ ಆದ್ಲಿ ಯಾರು ಬಂದರು ಒಳಗೆ ಬನ್ನಿ ಕರಿತಿದ್ದಾರೆ ಸಾಹೇಬರು ಅಂತ ಒಳಗೆ ಹೋದ್ರೆ ಒಂದು ದೊಡ್ಡ ಹಾಲು ತುಂಬ ಸೋಫಾ ನನ್ನ ಕಣ್ಣಿಗೆ ಕಟ್ಟಿದ್ದು ಅಷ್ಟು ದೊಡ್ಡ ಹಾಲೇ ನೋಡಿರಲಿಲ್ಲ ಮೊದಲು ನಷ್ಟ ಅಲಂಕಾರವಾದ ಹಾಲೇ ನೋಡಿರಲಿಲ್ಲ ತುಂಬ ಎಲ್ಲ ಸೋಫಾ ಹಾಕಿದ್ರು ನಾ ಒಳಗೆ ಹೋದ ತಕ್ಷಣ ಒಬ್ಬ ಎತ್ತರದ ಮನುಷ್ಯ ಕಲ್ಲಿ ಮೀಸೆ ಬಿಟ್ಟಿದ್ದಾರೆ ಜೋರಾಗಿ ಅವರು ಅವ್ರ ಹೆಂಡತಿ ಇಬ್ಬರು ಮುಂದೆ ಬಂದರು ನಮ್ಮ ಅಜ್ಜ ಒಳಗೆ ಹೋದ ತಕ್ಷಣ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಆತ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ ನಮ್ಮ ಅಜ್ಜನ ಕಾಲಿಡ್ಕೊಂಡ್ಬಿಟ್ರು ನಮ್ಮ ಅಜ್ಜಿನ ಗಾಬ್ರಿ ಅವ್ರು ಯಾರು ಅಂತ ಗೊತ್ತಿಲ್ಲ ಯಾರು ಯಾರದು ಯಾರದು ಅಂತ ಕೇಳ್ತಾಯಿದ್ರು ಆ ಪೇದೆ ಹೇಳ್ದ ಸಾಹೇಬರು ಸಾಹೇಬರು ಅಂತ ಸಾಹೇಬರು ನಾನು ಕಾಲಕ್ಕೆ ಇಟ್ಕೋತಾರೆ ಅಂತೀವನು ಎದ್ದು ನಿಂತ್ಕೊಂಡು ಮ ನಮ್ಮ ಅಜ್ಜ ಅವ್ನಕಿಂತ ಮೊದಲು ಇವನು ಕೈ ಮುಗಿದು ತಪ್ಪಾಯ್ತು ಸಾಹೇಬ್ರ ನಂದು ನಮ್ಮ ಅಜ್ಜ ಹೇಳ್ದೆ ಅವ್ರು ಹೇಳ್ದೆ ತಪ್ಪು ಮಾಡಿಲ್ಲ ಸರ್ ಮಾಸ್ತಾರೆ ಅಂತ ಸರ್ ಅನ್ನೋದು ಕಮ್ಮಿ ಆ ಕಡೆ ಮಾಸ್ತಾರೆ ನನ್ನ ಗುರ್ ಅಂತ ಕೈ ಮುಗಿದು ಕೇಳ್ತಿದ್ದ ಅವನ ಕಣ್ಣಲ್ಲಿ ನೀರಿತ್ತು ನನ್ನ ಗುರು ಅಂತ ಇವ್ರು ಕೈ ಮುಕ್ಕೊಂಡೇ ನಿಂತಿದ್ದಾರೆ ನಮ್ಮ ತಂದೆ ಅಜ್ಜ ಏನು ನಾನು ಭೀಮಸೇನ ಸರ್ ಅಂತ ಹೇಳ್ದೆ ಭೀಮಸೇನ ಅಂದರೆ ಯಾರು ಅಂತ ಇವ್ರು ಕೇಳಿದರು ಸರ್ ನಾ ಸರ್ ಮುರುಗೋಡೆ ಭೀಮ್ಯಾ ಸರ್ ಮುರುಗೋಡ ಭೀಮ್ಯಾ ಸರ್ ಅಂದ ಅಂದ ತಕ್ಷಣ ನಮ್ಮ ಅಜ್ಜನಿಗೆ ಏನು ಸಂತೋಷ ಆಯಿತು ಅಂದರೆ ಎಲ್ಲ ಸುಳಿ ಮಗನ ಭೀಮ್ಯಾ ಅಂದರು ಪಟ್ಟಂದು ಕಪಾಳ ಹೊಡೆದ್ರು ಜೋರಾಗಿ ಎಲ್ಲ ಸುಳಿಮಗನ ಭೀಮ್ಯಾ ಪೊಲೀಸ್ ಆಗ್ಯೇನು ಅಂದರು ಪಡದ್ಬಿಟ್ಟು ಕಪಾಳಿ ಎಸ್ ಪಿ ಅವನು ಅವನು ಕಪಾಳಿ ಪಟಾರ್ ಅಂತ ಹೊಡೆದ್ರು ಹೊಡೆದ್ಮೇಲೆ ನೆನಪು ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅಂತ ಆಕೆ ಹೇಳಿದ್ರು ಬೇಜಾರು ಮಾಡ್ಕೋಬೇಡ್ರಮ್ಮ ನಾನು ಹುಡುಗ ಇವನು ಅದಕ್ಕೆ ಹೊಡೆದ್ಬಿಟ್ಟೆ ಅಂದರು ಆ ಹೊಡೆದ್ ಕಣ್ಮ್ ಕಟ್ಟಿದಂಗೆ ಇದೆ ಅವ್ನು ಅಳತಾನಿದ್ದಾನೆ ನಾನು ಹೊಡಿಸ್ಕೊಂಡವ್ ಅಳ್ತಾ ಇದ್ದಾನೆ ಇನ್ನೂ ಹೊಡೀರಿ ಸರ್ ನಾಲ್ಕು ಹೊಡೀರಿ ಸರ್ ತನ್ನ ಹೆಂಡತಿಗೆ ಹೇಳಿದ್ದ ಅನ್ಸತ್ತೀಗಾಗಲಿ ಅವನು ಪೊಲೀಸ್ ಹೇಳಿದ್ದು ಹೇಳಿದ್ರು ಸರ್ ನಿಮ್ಮ ಕಡೆಯಿಂದ ಹೊಡಸ್ಕೊಂಡೆ ಇವತ್ತು ಮನುಷ್ಯ ಆಗೇನು ಸರ್ ನಾನು ನಾನು ಮೈ ಚರ್ಮ ತೆಗೆದು ನಿಮಗೆ ಚಪ್ಪಲಿ ಮಾಡಿದರೂ ಋಣ ಮಗ್ಯಂಗಿಲ್ಲ ಸರ್ ಅಂತ ಹೇಳ್ದು ಅಳ್ತಾನೆ ಅವನು ನಮ್ಮ ಅಜ್ಜ ಹೇಳೋದಂತೂ ನಡೆದೇ ಹಿ ವಾಸ್ ಕ್ರೈ ಆಲ್ ದಲ್ ಯಾಕೆ ಅಂತಂದರೆ ಅವನು ಹೇಳ್ತಾನೆ ನಾನು ಶೆಡ್ಯೂಲ್ಡ್ ಟ್ರೈಬ್ ಹುಡುಗ ಲಂಬಾಣಿ ಹುಡುಗ ನಾನು ನನಗೆ ಶಾಲೆ ಕಲಿಸಿದ್ದ ನಮ್ಮ ರೆಡಿ ಇರಲಿಲ್ಲ ಹುಡುಗ ಬುದ್ಧುವಂತಿದ್ದಾನೆ ಹಾಳು ಮಾಡಬೇಡ ಅಂತ ಹೇಳಿ ದಿನ ಮನೆಗೆ ಕರ್ಕೊಂಬಂದು ಮನೆಯಲ್ಲಿ ದೀಪ ಹಚ್ಚಿ ರಾತ್ರಿ ಊಟಕ್ಕೆ ಹಾಕಿ ಪಾಠ ಹೇಳಿದ್ದೆ ನಮ್ಮ ನಮ್ಮ ತಂದೆಗೆ ನೆನಪಿದೆ ಎಷ್ಟೋ ಜನ ಮಕ್ಕಳಿಗೆ ಆ ಥರ ಹೇಳಿದ್ದಾರೆ ನಮ್ಮ ಅಜ್ಜ ರಾತ್ರಿ ಊಟಕ್ಕೆ ಹಾಕಿ ಪಾಠ ಹೇಳೋದು ಅವರಿಗೆಲ್ಲ ನಮ್ಮ ಅಜ್ಜಿ ಅಡುಗೆ ಮಾಡಿ ಹಾಕ್ಬೇಕು ಅವ್ರಿಗೆಲ್ಲ ಅದರಲ್ಲೂ ಹುಡುಗ ಅವ್ನು ಹೊಡೆದು ಬಡಿದು ಪಾಠ ಕಲಿಸಿ ಏಳನೇ ತಿ ಆದಮೇಲೆ ಬಿಜಾಪುರ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಒಂದೇ ಇರೋದು ಹೈಸ್ಕೂಲ್ಗೆ ಎಲ್ಲಿರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಅವನ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಹತ್ತನೇ ಕ್ಲಾಸ್ವರೆಗೂ ಅವ್ನ ಫೀ ವ್ಯವಸ್ಥೆ ಆಗುವಾಗ ಮಾಡಿ ಮುಂದೆ ಅವ್ನು ಸ್ಕಾಲರ್ಶಿಪ್ ಸಿಕ್ತು ಮುಂದೆ ಅವ್ನು ಟಚ್ ಇಲ್ಲ ನಮ್ಮ ಅಜ್ಜನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಈಗ ಎಸ್ ಪಿ ನೋಡಿದ್ದು ಆತ ಹೇಳ್ತಾನೆ ನೀವು ಅಷ್ಟು ಹೊಡೆದದ್ದಕ್ಕೆ ನನ್ನ ಮನುಷ್ಯ ಆಗಿದ್ದೀನಿ ಸರ್ ಇವತ್ತು ಅಂತ ಹೊಡೆದದ್ದು ಕೋಪ ಇಲ್ಲ ಚೂರು ಕೋಪ ಇಲ್ಲ ಅದ್ರ ಬಗ್ಗೆ ಪ್ರೀತಿ ಇದೆ ನನ್ನ ಜೀವನಕ್ಕೆ ಒಂದು ಆಕಾರ ಕೊಟ್ಟಿರಿ ಅಂತ ದೀಪ ಇದೆ ನಮ್ಮ ಅಜ್ಜ ಅತ್ಯಂತ ಆದರ್ಶ ಪ್ರಾಮಾಣಿಕ ಟೀಚರು ಇಷ್ಟೆಲ್ಲ ಆದಮೇಲೆ ಕೂಡ ಕಣ್ಣು ಮರ್ಸ್ಕೊಂಡು ನಮ್ಮ ಅಜ್ಜ ಹೇಳಿದೆ ನಾನು ತಪ್ಪು ಮಾಡೀನೋ ಭಿಮ್ಯಾ ದಂಡ ಹಾಕ್ತಿದ್ರೆ ಹಾಕಪ್ಪ ಏನು ತಪ್ಪು ಮಾಡೀನಿ ಸರ್ ಅಂತ ಹೇಳಿದೆ ಅಕ್ಕಿ ತಂದೀನಪ್ಪ ಒಂದು ಐದು ಕೆ ಜಿ ಹೇಳ್ಕೊಂಬಿಟ್ಟ ಅವ್ರ ಮುಂದೆ ಅಕ್ಕಿ ತಂದೀನಿ ಅಂತ ಅವ್ರು ಹೇಳಿದ್ರು ತಪ್ಪಲ್ಲ ಸರ್ ಇದು ಅಕ್ಕಿ ತಂದದ್ದು ಭಾಳ ಚಲೋ ಆಯ್ತು ಇದರಿಂದ ಸಿಕ್ಕ್ರಿ ನನ್ನ ಕೈಯಾಗಿ ನೀವು ಸಿಗ್ತಿದ್ದಿಲ್ಲ ನನಗೆ ಗೊತ್ತೇ ಆಗ್ತಿರ್ಲಿ ಅಂಥೇಳಿ ನೀವೇ ಚಿಂತೆ ಮಾಡಬೇಡ್ರಿ ನೀವೇನು ಸ್ಮಗ್ಲರಲ್ಲ ಅಜ್ಜ ಹೇಳ್ದ ಹಿಂಗೆ ಒಂದು ಬಣ್ಣನ ತನಕ್ಕೆ ಹೋಗಬೇಕಾಗಿದೆ ಕೊಡ್ತಾಯಿರೋ ಅದನ್ನು ಅಕ್ಕಿ ಕೊಡಬೇಕು ಅಂತ ನೀವೇನು ಚಿಂತೆ ಮಾಡಬೇಡ್ರಿ ಮಾಸ್ತರ್ ಅಂತ ಪೊಲೀಸ್ ಕಾರಣ ಕೂಡಿಸಿ ನಮ್ಮನ್ನವ್ರ ಮನೆ ಬಿಟ್ಟು ಬಂದು ಇಷ್ಟು ಹಣ್ಣು ಹೂವೆಲ್ಲ ಕೊಟ್ಟೋದು ನಮ್ಮ ಅಜ್ಜಿನ ಮನೆಗೆ ನನಗನ್ನಿಸ್ತಿತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಅಜ್ಜಿನ ಕಡಿದು ಹೊಡೆತಾ ತಿಂದಿರಬೇಕು ಆದರೆ ಮೂವತ್ತೈದು ವರ್ಷದ ತಿಂದಂಥ ಹೊಡೆತ ಹೊಡೆತ ನೆನಪುಳಿಲ್ಲ ಒಂದು ಶಿಲ್ಪ ಆಗಬೇಕಾದ್ರೆ ಆ ನಿಗ್ರಹ ಬೇಕು ಅಂತ ಅನಿಸುತ್ತೆ ಹಾಗೆ ಡಿ ವಿ ಜಿ ನೆನೆಸ್ಕೊಳ್ಳೋದವ್ರನ್ನ ಮೇಷ್ಟ್ರು ಹೊಡೆದ್ರು ಅಂತ ತಮಾಷೆಯಾಗಿ ಹೇಳಿದ್ರು ಕೂಡ ಮುಂದೆ ಹೇಳ್ತಾರೆ ಆ ಮೇಷ್ಟ್ರ ಪ್ರೀತಿ ಹೃದಯ ತುಂಬಿಕೊಂಡಿತ್ತು ಅಂತ ಹೇಳುವಂಥದ್ದು ಕಾಶಿ ರಾಘವೇಂದ್ರ ಆಚಾರ್ಯರು ಅಂಥವ್ರೊಬ್ಬರು ಅವ್ರು ಹೇಳ್ತಾರೆ ಎಷ್ಟು ಪ್ರಾಮಾಣಿಕರಿದ್ದರು ಕಾಶಿ ರಾಘವೇಂದ್ರ ಆಚಾರ್ಯರು ಅಂದರೆ ಭಾಳ ಪ್ರಾಮಾಣಿಕರು ಸಾತ್ವಿಕರು ಉದ್ಯೋಗದಿಂದ ರಿಟೈರ್ ಆದ ಮೇಲೆ ವಿಶ್ರಾಂತಿ ತೊಗೊಂಡ್ಮೇಲೆ ಬೆಂಗಳೂರಿಗೆ ಬಂದಿದ್ದರಂತೆ ಬಂದಾಗ ಆಗಾಗ ಡಿ ವಿ ಜಿ ಅವ್ರ ಮನೆಗೆ ಬರೋರು ಅವ್ರು ಹೇಳ್ತಾರೆ ಆಗಾಗ ದರ್ಶನ ಕೊಟ್ಟು ನನ್ನನ್ನು ಆಶೀರ್ವದಿಸುತ್ತಿದ್ದರು ಅಂತ ಎಷ್ಟು ಗೌರವ ಇರಬೇಕು ಆಮೇಲೆ ಒಂದು ತಮಾಷೆ ಘಟನೆ ಆಗ್ತದೆ ಒಬ್ಬರು ಡಾಕ್ಟರು ರಾವ್ ಬಹದ್ದೂರ್ ಸಿ ಬಿ ರಾಮ್ರಾವ್ ದೊಡ್ಡ ಡಾಕ್ಟರು ಅವರಿಗೆ ಈ ಮಹಾಭಾರತ ಭಾಗವತ ಕೇಳಬೇಕು ಅಂತ ಆಸೆ ಅದಕ್ಕೆ ಡಿ ವಿ ಕೇಳಿದ್ರಂತೆ ಯಾರಾದರೂ ವಿದ್ವಾಂಸರು ಸಿಕ್ಕರೆ ನಮ್ಮ ಮನೆಗೆ ಬಂದೊಂದು ದಿವಸಕ್ಕೊಂದು ತಾಸು ಹೇಳಿಕೊಡೋ ಆಗುತ್ತಾ ಅವ್ರಿಗೇನು ಕೊಡಬೇಕೋ ಕೊಡ್ತೇನೆ ನಾನು ಅಂದ್ರಂತೆ ತಕ್ಷಣ ಡಿ ವಿ ರಾಘವೇಂದ್ರ ಆಚಾರ್ಯ ನೆನಪಾಯ್ತಂತೆ ಅವ್ರು ಹೇಳ್ತಾರೆ ಎಲ್ಲ ವಿಧದಲ್ಲೂ ಇವರೇ ತಕ್ಕವರು ಎಂದು ಸೂಚನೆ ಮಾಡಿದೆ ಅದರಂತೆ ರಾಘವೇಂದ್ರಾಚಾರ್ಯರು ಸಿ ಬಿ ರಾಮರಾಯರ ಮನೆಗೆ ಹೋಗಿ ಕೊಂಚ ಹೊತ್ತು ಮಹಾಗ್ರಂಥ ಕಾಲಕ್ಷೇಪ ಮಾಡುತ್ತಿದ್ದರು ಇದು ಯಾಕೆ ವಿಷಯ ಬಂತಂತ ಆರಿಸ್ಕೊಂಡಿದ್ದೀನಿ ಹೇಳೋದಕ್ಕೆ ಅಂದರೆ ಅವ್ರ ನಂಬಿಕೆ ತಾವು ಮಾಡ್ತಿರೋ ಕೆಲಸದಲ್ಲಿ ಎಷ್ಟು ಅಚಲವಾಗಿತ್ತು ಅಂತ ನಂಬಿಕೆ ಭಗವಂತ ಆಗ್ತಾನೆ ಅಂತ ಒಂದು ಮಾತಿದೆ ಯಾವುದನ್ನು ಗಟ್ಟಿಯಾಗಿ ನಂಬಿದರೆ ಅದೇ ಭಗವಂತ ಆಗ್ತದೆ ನಿನಗೆ ಅಂತ ನಂಬಿಕೆಯೇ ಭಗವಂತ ಆಗೋ ಚಾನ್ಸ್ ಇದೆ ಎಷ್ಟು ನಂಬಿಕೊಂಡಿದ್ರು ತಾವು ಮಾಡ್ತಿರೋ ಕೆಲಸವನ್ನು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಒಂದು ದಿವಸ ಈಗಿರುವಾಗ ರಾಘವೇಂದ್ರಾಚಾರ್ಯರು ಡಿ ವಿ ಜಿ ಕಡೆ ಬಂದ್ರಂತೆ ಬಂದು ಮನೆಗೆ ಬಂದು ಕೇಳಿದರು ಗುಂಡಪ್ಪ ಇದೇನು ಈ ಪುಸ್ತಕದಲ್ಲಿ ಇರೋದು ಇಂಗ್ಲೀಷ್ನಾಗದೆ ಸ್ವಲ್ಪ ನೋಡಿ ಹೇಳು ಅಂತ ಒಂದು ಪುಸ್ತಕ ಕೊಟ್ಟಿರಂತೆ ಸಣ್ಣ ಪುಸ್ತಕ ಆ ಇದು ಡಿ ವಿ ಆ ಇದು ಅಂತೇನು ಕೊಟ್ಟಿರಲ್ಲ ಆ ಇದು ತಗಲಿ ತೆಗೆದುಕೊಂಡು ನೋಡಿದೆ ಅದು ಒಂದು ಮೆನ್ಯೂ ಕಾರ್ಡ್ ಅಂದರೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ ಭೋಜ್ಯ ಪದಾರ್ಥ ಪಟ್ಟಿಕೆ ಹೋಟೆಲ್ಗೆ ಹೋದರೆ ಕೊಡ್ತಾರೆ ಪೋಸ್ಕರ ಕೊಡ್ತಾರೆ ಅದನ್ನು ಓದೋದ್ರಲ್ಲೇ ಅರ್ಧ ಗಂಟೆ ಆಗುತ್ತೆ ಅದಕ್ಕೆ ಕೊಟ್ಟಿರ್ತಾರೆ ಅನಿಸುತ್ತೆ ನಿಧಾನಕ್ಕೆ ತಯಾರು ಮಾಡಿಕೊಡ್ಬೇಕಲ್ಲ ಅವರು ಭೋಜ್ಯ ಪದಾರ್ಥ ಪಟ್ಟಿಕೆ ಅದೇನಾಗಿತ್ತು ಅಂದರೆ ಅವ್ರ ಮಾತಲ್ಲೇ ಕೇಳೋಣ ಒಂದಾನೊಂದು ಐರೋಪ್ಯ ಭೋಜನ ಕೂಟಕ್ಕೆ ಡಾಕ್ಟರ್ ಸಿ ಬಿ ರಾಮರಾಯರನ್ನು ಆಹ್ವಾನಿಸಿ ಆಹ್ವಾನದೊಡನೆ ಇಟ್ಟಿದ್ದ ಪಟ್ಟಿ ಅದು ಸಾಮಾನ್ಯವಾಗಿ ಯುರೋಪಲ್ಲೆಲ್ಲ ಬಹಳ ಕಾಮನ್ ಊಟಕ್ಕೆ ಕರೆದ್ರೆ ಊಟದಲ್ಲಿ ಏನಿರ್ತದೆ ಅಂತ ಈಗ ವಿಮಾನಲ್ಲಿ ಹೋದರೂ ಕೊಡ್ತಾರೆ ಅವರು ಮೆನ್ಯೂ ಏನಿರುತ್ತೆ ಅಂತ ಕೊಡ್ತಾರೆ ಹಾಕಿ ಕೊಟ್ಟರೆ ಕಾರ್ಡದು ಆ ಪಟ್ಟಿಯಲ್ಲಿ ಬ್ರಾಹ್ಮಣರಿಗೆ ನಿಷಿದ್ಧವಾದ ವಸ್ತುಗಳ ಹೆಸರುಗಳು ಎಷ್ಟೋ ಇದ್ದವು ಯಾವ ತಿನ್ನಬಾರ್ದು ಎಲ್ಲ ಎಷ್ಟು ಆ ನಿಷಿದ್ಧ ವಸ್ತುಗಳ ಹೆಸರುಗಳನ್ನು ಆಚಾರ್ಯರಿಗೆ ತಿಳಿಸುವುದು ಅವಶ್ಯವಲ್ಲವೆಂದು ನಾನು ಮೊಗಮ್ಮಾಗಿ ಮಾತನಾಡಲು ಪ್ರಯತ್ನ ಮಾಡಿದೆ ಏನು ಮಾಡ್ತೀರಿ ಬಿಡಿ ಅದನ್ನು ತಗೊಂಡು ಆಚಾರ್ಯರೇ ಅಂತ ಹೇಳಕ್ಕೆ ಹೋಗಿರ್ಬೇಕು ಇವರು ಆಚಾರ್ಯರು ಹೇಳಿದರು ನೀ ಹಾಂಗೆಲ್ಲ ತೇಲಿಸ್ಬೇಡ ಹಂಗೆಲ್ಲ ತೇಲಿಸ್ಬೇಡ ನಾನು ಅದನ್ನು ಬೇರೊಬ್ಬರಿಂದ ಓದಿಸಿದ್ದೇನೆ ಈಗಾಗಲೇ ಆದರೆ ಓದಿದಾತ ಹುಡುಗ ಅವನಿಗೆ ಅರ್ಥ ಚೆನ್ನಾಗಿ ತಿಳಿಲಿಲ್ಲ ಅದಕ್ಕಾಗಿ ನಿನ್ನ ಹತ್ರ ಬಂದೆ ನಿಸ್ಸಂಕೋಚವಾಗಿ ಹೇಳು ಅದೇನದ ಹೇಳಿಬಿಡು ಇದಕ್ಕೆ ಡಿ ಹೇಳಿದರು ಇದನ್ನು ಬಿಟ್ಟುಬಿಡಿ ಆಚಾರ್ಯರೇ ಯಾರೋ ಅದನ್ನು ಅವ್ರಿಗೆ ಕಳಿಸಿದ್ದಾರೆ ಅವರು ಅದನ್ನು ಬುಕ್ ಮಾರ್ಕ್ ಗುರುತಿನ ಚೀಟಿಯಾಗಿ ಇಟ್ಕೊಂಡಿದ್ದಾರೆ ಪುಸ್ತಕ ಗುರುತು ಹಾಕೋದಕ್ಕೊಂದು ಚೀಟಿ ಇಟ್ಕೋತಾರಲ್ಲ ಆ ಥರ ಚೀಟಿ ಇಟ್ಕೊಂಡಿದ್ದಾರೆ ಇದರಿಂದ ನಮ್ಮ ರಾಯರು ಅಭಕ್ಷ್ಯ ಭೋಜನ ಮಾಡಿದರೆಂಬುದು ಸಿದ್ಧವಾಗುವುದಿಲ್ಲ ಸ್ಪಷ್ಟವಾಗಿಲ್ಲದ ವಿಷಯಕ್ಕೆ ನಾವು ಏಕೆ ಕೈ ಹಾಕಬೇಕು ಸ್ಪಷ್ಟ ಆಗಿಲ್ಲ ತಿಂದಿದ್ದಾರೆ ಅಂತ ಅದಕ್ಕೆ ತಲೆ ಕೆಡಿಸ್ಕೋತೀರಿ ಬಿಟ್ಟುಬಿಡಿ ಅಂತ ಹೇಳಿದ್ರಂತೆ ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ಗೊತ್ತ ಆಚಾರ್ಯರು ಅದೆಲ್ಲ ಸರಿಯಪ್ಪ ಇಂಥ ಕಾಗದವನ್ನು ಭಾಗವತ್ ಪುಸ್ತಕದಲ್ಲಿ ಸಿಕ್ಕಿಸೋಣ ಅಂದ್ರೆ ಏನು ಇದು ಇದು ನೋಡಿ ಇದು ಹೇಳೋದು ಎಷ್ಟು ಮುಖ್ಯ ಅಂದರೆ ಇಂಥ ಕಾಗದ ಅದೆಲ್ಲ ಲಿಸ್ಟ್ ಬರೆದಿದ್ದಾರಲ್ಲ ಕೆಟ್ಟ ಕೆಟ್ಟದೇನೋ ಅಂಥ ಕಾಗದವನ್ನು ಭಾಗವತ್ ಪುಸ್ತಕದಲ್ಲಿ ಇಡೋದು ಅಂದ್ರೆ ಏನು ಮಹಾಪವಿತ್ರವಾದ ವಸ್ತುವಿಗೆ ಇಂಥದ್ದರ ಸಂಪರ್ಕವೇ ಹೀಗೆ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಉಗ್ರ ಅವತಾರದ ಪ್ರಶ್ನೆಗಳನ್ನು ಹಾಕಿದರು ನಾನು ಬದಲು ಹೇಳಲು ಪ್ರಯತ್ನ ಮಾಡಲಿಲ್ಲ ಇನ್ನೇನು ಹೇಳೋದು ಅವರಿಗೆ ಅಂದ್ಬಿಟ್ಟೆ ಮುಂದೇನಾಯಿತು ಅನ್ನೋದು ಸೂಚ್ಯವಾಗಿ ಬರೀತಾರೆ ಟಿವಿ ಜಿ ಕೆಲವು ದಿನಗಳಲ್ಲಿಯೇ ಆ ಭಾಗವತ ಪ್ರವಚನದ ಏರ್ಪಾಟು ನಿಂತು ಹೋಯಿತು ಅರ್ಥ ಎಷ್ಟು ಆಳ ಇದೆ ಗೊತ್ತದು ಯಾಕೆ ನಿಂತು ಹೋಯಿತು ಅಂದರೆ ನಿಮಗೆ ಭಾಗವತದ ಬಗ್ಗೆ ಗೌರವ ಭಾವನೆ ಪೂಜ್ಯ ಭಾವನೆ ಇದ್ದರೆ ಅದನ್ನು ಕಲಿಸ್ತೇನೆ ಇಲ್ಲದಿದ್ರೆ ಕಲಿಸಲ್ಲ ಯಾರೇ ಆಗಲಿ ಅವರು ನನಗೆ ನಂಬಿಕೆ ಇದೆ ಪವಿತ್ರ ವಸ್ತುವಿನ ಜೊತೆಗೆ ಅದು ಅಭಕ್ಷ್ಯ ಭೋಜನದ ಹೆಸರಿರುವಂಥ ಕಾಗದವನ್ನು ಕೂಡ ಇಡಬಾರದು ನಾನು ಹಿಂದಕ್ಕೊಂದು ಸಲ ಮಾಡದ ಹೇಳಿದ್ದೆ ಆಚಾರ್ಯರ ಬಗ್ಗೆ ತುಂಬ ಬಡತನ ಹೋದ್ರೆ ಶಾಲು ಕೊಡೋರು ಎಲ್ಲರೂ ಊಟಕ್ಕೆ ಕಷ್ಟ ಆದರೆ ಬಂದಂಥ ಒಳ್ಳೆ ಶಾಲ್ಗಳನ್ನು ಭಾಗವತಕ್ಕೆ ಸುತ್ತಿ ಸುತ್ತಿ ಸುತ್ತಿ ಇಡ್ತಿದ್ರಂತೆ ಅವರು ಇವ್ರು ಡಿವಿಜನ್ ಒಂದು ಸ್ವಲ್ಪ ತಮಾಷೆ ಮಾಡಿ ಕೇಳಿದ್ರಂತೆ ನೋಡ್ಬೇಕು ನಿಮ್ಮ ಭಾಗವತ್ ಪುಸ್ತಕ ಅಂತ ತೋರಿಸ್ತೀನಿ ಬಾ ಅಂತ ಪೆಟ್ಟಿಗೆ ತೆಗೆದು ಎಲ್ಲ ತೆಗೆದ್ರೆ ಎರಡು ಮೂರು ಒಳ್ಳೊಳ್ಳೆ ಜರತಾಲಿ ಶಾಲು ಅದರೊಳಗೆ ಭಾಗವತ ಪುಸ್ತಕ ಇವ್ರ ಮೈ ಮೇಲೆ ಹರಕಬಿಟ್ಟೆ ಏನು ನಿಮ್ಮ ಭಾಗವತ್ಗೆ ಇಷ್ಟೊಂದು ಥಂಡಿ ಆಗ್ತದೇನು ಅಂತ ಕೇಳಿದ್ರಂತೆ ಡಿವಿಜನ್ ಇಷ್ಟೊಂದು ಚಳಿ ಆಗ್ತದೆ ಭಾಗವತಿಕೆಯಿಂದ ಇಲ್ಲಪ್ಪ ನನಗೆ ಎಲ್ಲಾದರೂ ನಮ್ಮಲ್ಲಿ ಶ್ರೇಷ್ಠ ಅಂತ ಅನ್ನೋದು ಭಾಗವತಕ್ಕೆ ಒಪ್ಪಿಸ್ಬೇಕು ನೋಡಿ ಅದು ಭಾವನೆ ಆ ಅದಕ್ಕೆ ಸೇರಿದಂಥ ರಾಘವೇಂದ್ರಾಚಾರ್ಯರು ಯಾರಿಗೆ ಅದೊಂದು ಸಾಮಾನ್ಯ ಪುಸ್ತಕ ಅಂತನಿಸುತ್ತೋ ಅವ್ರಿಗೆ ನಾನು ಪಾಠ ಮಾಡೋ ಕಾರಣ ಇಲ್ಲ ಅಂತ ಹೇಳಿ ಸ್ವಲ್ಪ ದಿನಕ್ಕೆ ಪ್ರವಚನದ ಏರ್ಪಾಡು ನಿಂತು ಹೋಯಿತು ಶ್ರೀ ರಾಘವೇಂದ್ರಾಚಾರ್ಯರು ಭಗವದ್ ಭಕ್ತರು ಸಾಹಿತ್ಯ ತರ್ಕ ವ್ಯಾಕರಣಗಳಲ್ಲಿ ಪ್ರೌಢವರ್ಗದ ಪಂಡಿತರು ಸ್ನೇಹಪರರಾದ ಸಜ್ಜನರು ಅವರ ಸ್ಮರಣೆ ನನಗೆ ಎಂದಿಗೂ ಶ್ರೇಯಸ್ಕರವಾದುದು ಅರವತ್ತು ವರ್ಷ ಅದನ್ನ ನೆನೆಸ್ಕೊಂಡು ಬರೀತಾರೆ ಇನ್ನು ಮುಂದೆ ಕೆಲವರು ಬಹಳ ಚೆನ್ನಾಗಿರೋ ಮಾತು ಬರ್ತದೆ ಎಷ್ಟು ಚಿಂತನೆಗೀಡ್ ಮಾಡಬೇಕು ನಮ್ಮನ್ನು ಅಂತ ಇದು ಒಬ್ಬ ಅತ್ಯಂತ ಸಮರ್ಥ ಬರಹಗಾರ ಮಾಡುವಂಥ ಸಾಧ್ಯತೆ ಇದು ಹಾಸ್ಯ ಲೇಪನ ಇದ್ದರೂ ಕೂಡ ಅದರೊಳಗಿರುವಂಥ ನೋವನ್ನು ಐತಿ ತೋರಿಸೋದಿದೆ ನೋಡಿ ಇನ್ನು ಮುಂದೆ ವಾಸುದೇವಶಾಸ್ತ್ರಿಗಳ ಶಿಷ್ಯರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ವಾಸುದೇವ ಶಾಸ್ತ್ರಿಗಳ ಬಗ್ಗೆ ಈಗ ಹೇಳೋಲ್ಲ ಅವರಿಗೆ ಶ್ರೀಮನ್ ಮಹಾಜರ ಮಹಾರಾಜರು ಮಹಾರಾಜರು ವಿದ್ಯಾನಿಧಿ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಬಹಳಷ್ಟು ಜನಕ್ಕೆ ವಿದ್ಯಾನಿಧಿ ಅಂತ ಕೊಟ್ಟರು ಅತ್ಯಂತ ಶ್ರೇಷ್ಠವಾಗಿದ್ದವರಿಗೆ ಬಹುಶಃ ಇವರೇ ಮೊದಲಿಗರು ಅಂತ ಅನ್ನೋದನ್ನು ಮಾತಾಡ್ತಾರೆ ಟಿ ವಿ ಜಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ ಅವರಿಗೆ ಜಗನ್ಮಿಥ್ಯಾ ವಾಸುದೇವಶಾಸ್ತ್ರಿ ಅಂತ ಪ್ರಖ್ಯಾತಿ ಬಂದಿತ್ತಂತೆ ಅವರದ್ದು ಎಷ್ಟು ಚೆನ್ನಾಗಿ ವಾಕ್ಯಾರ್ಥ ಮಾಡಿದಾಗ ಬ್ರಹ್ಮಂ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಅದ್ವೈತಿಸಿದ್ದಂಥ ಅನ್ನುವನ ಪ್ರತಿಪಾದನೆ ಮಾಡಿದಾಗ ಇದು ಪ್ರಮಾಣವತ್ತಾಗಿತ್ತು ಅಂತ ಹೇಳಿ ಅನಿಸಿ ಜಗದ್ಗುರುಗಳು ಅವರಿಗೆ ಮೆಚ್ಚಿಕೊಂಡು ಅದನ್ನು ಜಗನ್ಮಿಥ್ಯಾ ವಾಸುದೇವಶಾಸ್ತ್ರಿ ಅಂತ ಪ್ರಶಂಸೆ ಮಾಡಿದ್ರಂತೆ ಅಷ್ಟು ದೊಡ್ಡವರು ಅವರು ಶಿಷ್ಯರ ಬಗ್ಗೆ ಕೆಲವ್ರ ಬಗ್ಗೆ ಹೇಳ್ಕೊಂಡ್ಬರ್ತಾರೆ ಅದರಲ್ಲಿ ಒಬ್ಬರ ಹೆಸರು ಭಾಳ ಮುಖ್ಯವಾಗಿ ಮೆನ್ಷನ್ ಮಾಡ್ತಾರೆ ಅವರು ದೇವನಗೊಂದಿ ನಾರಾಯಣಶಾಸ್ತ್ರಿಗಳು ಅಂತ ವಾಸುದೇವಶಾಸ್ತ್ರಿಗಳ ಶಿಷ್ಯ ಪ್ರಮುಖ ಶಿಷ್ಯ ಅದು ಮಾತು ಹೇಳ್ತೀನಿ ಕೆಳ ಚೆನ್ನಾಗಿದೆ ದೇವನುಗೊಂದಿ ನಾರಾಯಣ ಶಾಸ್ತ್ರಿಗಳವರಲ್ಲಿ ನಾನು ಕೊಂಚ ಕಾಲ ತರ್ಕಶಾಸ್ತ್ರ ಪಾಠ ಮಾಡಿದ್ದೆ ಅವರು ಗಟ್ಟಿಗಿರೋದ್ರೊಳಗೆ ತರ್ಕ ವೇದಾಂತದೊಳಗೆ ಅಲ್ಲಿ ಹೋಗಿ ತರ್ಕಶಾಸ್ತ್ರ ಕಲ್ಕೊಂಬಂದಿದ್ದಾರೆ ಹೋಗಿ ಅವರಿಗೆ ಅನುಪಪತ್ತಿ ಹೆಚ್ಚಾಗಿರೋದ್ರಿಂದ ಅಂದರೆ ಬಡತನ ತುಂಬ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಅವ್ರನ್ನ ಅನುಕೂಲ ಮಾಡಬೇಕು ಅಂತ ಹೇಳಿ ಏನು ಮಾಡಿದರು ಅಂದರೆ ಅರಮನೆಯ ಕಂಟ್ರೋಲರೇ ಒಂದು ಪತ್ರ ಬರೆದ್ರಂತೆ ಡಿ ವಿ ಜಿ ವಿದ್ವಾಂಸರಿದ್ದಾರೆ ತುಂಬ ಕಷ್ಟ ಇದೆ ಏನಾದರೂ ಅನುಕೂಲ ಆಗಬಹುದು ಅಂತ ಅಂತ ಬರೆದಿದ್ದಾರೆ ಅಷ್ಟೇ ಮುಂದೆ ಏನಾಯಿತು ಗೊತ್ತಿಲ್ಲ ಅವ್ರಿಗೆ ನಾಲ್ಕೈದು ತಿಂಗಳು ಕಳೆಯಿತು ಯಾವ ಉತ್ತರವೂ ಬರಲಿಲ್ಲ ಒಂದು ದಿನ ಮಧ್ಯಾಹ್ನ ನಾನು ಗುಂಡೋಪಂತ್ ಬೀದಿಯಲ್ಲಿದ್ದ ಕರ್ನಾಟಕ ಪತ್ರಿಯ ಕಾರ್ಯಾಲಯದಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿದ್ದೆ ಅಲ್ಲಿಗೆ ದೇವನಗೊಂದಿ ಶಾಸ್ತ್ರಿಗಳು ದಯಮಾಡಿಸಿದರು ಕೈಯಲ್ಲಿ ಒಂದು ಲಕ್ಕೋಟೆ ಹಿಡಿದು ನಿಂತಿದ್ದರು ನಾನು ಹೇಳಿದೆ ಕೂಡಬಹುದಲ್ಲ ಈ ಮಾತನ್ನು ಗಮನಿಸಿ ವೃದ್ಧರು ಜ್ಞಾನಿಗಳು ನಿಂತ್ಕೊಂಡು ಕವರ್ತು ಬಂದಿದ್ದಾರೆ ಕೂಡಬಹುದಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಶಾಸ್ತ್ರಿಗಳು ನೀವು ನನಗಿಂತ ಚಿಕ್ಕವರು ನಾನು ನಿಮಗೆ ನಮಸ್ಕಾರ ಮಾಡಬೇಕು ಎಂದು ಅನಿಸುತ್ತೀರಿ ನಾನಿಮೇ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೀರಿ ಏನು ಅವರು ಅವರ ಮುಖ ಆಗ ದೈನ್ಯವನ್ನು ತಾಳಿತು ಕಣ್ಣಿನಲ್ಲಿ ನೀರು ಬರುವಂತಿತ್ತು ನಾನು ಅವರ ನಮಸ್ಕಾರ ಪ್ರಯತ್ನವನ್ನು ತಡೆದು ಹೇಳಿದೆ ಏನು ಸಮಾಚಾರ ಅವರು ಲಕ್ಕೋಟೆ ನನ್ನ ಕೈಯಲ್ಲಿಟ್ಟು ನೋಡ ಹೇಳಿದರು ಓದಿ ದಾನು ಅದರಲ್ಲಿ ಅರಮನೆಯಿಂದ ಬಂದ ಕಾಗದವಿತ್ತು ವಿದ್ವಾನ್ ದೇವನಗುಂದಿ ನಾರಾಯಣ ಶಾಸ್ತ್ರಿಗಳವರನ್ನು ಅರಮನೆಯ ವಿದ್ವಾಂಸರನ್ನಾಗಿ ನೇಮಿಸಿದೆ ಎಂದು ಒಕ್ಕಣೆ ನಾನು ರಾಮಕೃಷ್ಣರಾಯರನ್ನು ಅದು ಅರಮನೆಯಲ್ಲಿದ್ದರೆಲ್ಲ ಅವರಿಗೆ ಒಂದು ಮನಸ ವಂದಿಸಿ ಶಾಸ್ತ್ರಿಗಳನ್ನು ಕೇಳಿದೆ ನಿಮಗೆ ಇದರಿಂದ ಏನು ಪ್ರಯೋಜನ ಆಗ್ತದೆ ಶಾಸ್ತ್ರಿಗಳನ್ನು ಕೇಳಿದ್ರಂತೆ ಅವರು ಹೇಳಿದ್ರಂತೆ ತಿಂಗಳು ತಿಂಗಳಿಗೆ ಐದಾರು ರೂಪಾಯಿ ಬರುತ್ತದೆ ತಿಂಗಳು ತಿಂಗಳಿಗೆ ಐದಾರು ರೂಪಾಯಿ ಬರುತ್ತದೆ ಅಷ್ಟೇನೆ ಇದಕ್ಕಿಷ್ಟು ದೊಡ್ಡ ದೊಡ್ಡ ಅವರು ಆಗ ಹೇಳಿದ್ರಲ್ಲಿ ಇತ್ತು ಸ್ವಾರಸ್ಯ ಆ ಸ್ವಾರಸ್ಯ ಮನಸ್ಸು ಕಲಕುವಂತಹ ನಮ್ಮ ಚಿಂತನೆಗೀಡ್ ಮಾಡಬೇಕು ಅವ್ರು ಹೇಳಿದ್ದು ಹೇಗಿದ್ದೆ ನೋಡಿ ಸ್ವಾಮಿ ನಿಮಗಿನ್ನೂ ಚಿಕ್ಕ ವಯಸ್ಸು ನಮ್ಮ ಪರಿಸ್ಥಿತಿ ಎಷ್ಟು ಹೀನವಾಗಿದೆ ಎಂಬುದನ್ನು ನಿಮ್ಮಂಥವರು ತಿಳಿದುಕೊಳ್ಳಬೇಕು ಶಾಸ್ತ್ರಿಗಳು ಹೇಳಿದ್ದೆ ನಾನು ನಾನು ಸಾಗೆರೆ ನಾರಾಯಣ ಶಾಸ್ತ್ರಿಗಳ ಶಿಷ್ಯನಾಗಿದ್ದೆ ಸಾಗೆರೆ ನಾರಾಯಣ ಶಾಸ್ತ್ರಿಗಳು ವಾಸುದೇವ ಶಾಸ್ತ್ರಿಗಳ ಶಿಷ್ಯರು ಅಥಾರಿಟಿ ಒಂದು ದಿನ ಮಧ್ಯಾಹ್ನ ಅವರ ಮನೆಗೆ ಹೋದೆ ಅವರು ಮೊಣಕಾಲ ಮೇಲೆ ಕೈಯಿಟ್ಟು ಕೈಯಲ್ಲಿ ತಲೆಯಿಟ್ಟು ಚಿಂತಾಕ್ರಾಂತರಾಗಿ ಕುಳಿತಿದ್ದರು ನಾರಾಯಣ ಶಾಸ್ತ್ರಿಗಳು ತಲೆ ಎತ್ತಿ ನನ್ನ ಕಡೆಗೆ ನೋಡಲಿಲ್ಲ ಅವರು ಯಾವಾಗಲೂ ನನ್ನ ಕಂಡ ಕೂಡಲೇ ಬಾಪಾ ಎನ್ನುತ್ತಿದ್ದರು ಈ ಹೊತ್ತು ನಾನು ಅಲ್ಲಿ ಹೋಗಿದ್ದಿದ್ದೇ ಅವರು ತಿಳಿದಿರಲಿಲ್ಲ ಅವರ ಮನಸ್ಸು ಎಲ್ಲಿಯೋ ಇತ್ತು ನಾನು ಒಂದೆರಡು ವಿಷಯ ನೋಡಿ ಬಳಿಕ ಶಾಸ್ತ್ರಿಗಳೇ ಏನು ತಲೆನೋವೇ ಎಂದು ಕೇಳಿದೆ ಆಗ ಅವರು ತಲೆ ಎತ್ತಿ ನನ್ನ ಕಡೆ ನೋಡಿ ಕೊಂಚ ನಕ್ಕು ಈ ಮಾತೆಯು ಚಂದ ಇದೆ ಕೊಂಚ ನಕ್ಕು ಹೌದಪ್ಪ ತಲೆನೋವು ಈ ಹೊತ್ತು ನನಗೆ ಬಂದಿದೆ ನಾಳೆ ನಿನಗೂ ಕಾದಿದೆ ಈ ಹೊತ್ತು ನನಗೆ ಬಂದಿದೆ ನಾಳೆ ನಿನಗೂ ಕಾದಿದೆ ಎಂದು ಅದೇನು ಹಾಗೆನ್ನುತ್ತೀರಿ ಎಂದು ಕೇಳಿದೆ ಅವರು ಹೇಳಿದರು ನಾನು ವಾಸುದೇವಶಾಸ್ತ್ರಿಗಳವರಲ್ಲಿ ಹನ್ನೆರಡು ವರ್ಷ ತರ್ಕಪಾಠ ಮಾಡಿದ್ದೇನೆ ಹನ್ನೆರಡು ವರ್ಷ ತರ್ಕಪಾಠ ಮಾಡಿದ್ದೇನೆ ಅದರ ಫಲ ಈತೂ ನಾಳಿದ್ದು ನನ್ನ ತೀರ್ಥರೂಪರ ಶ್ರಾದ್ದ ಅದಕ್ಕೆ ಬೇಕಾದ ಸಾಮಗ್ರಿಗೆ ಏನು ಮಾಡಬೇಕು ಎಂದು ಚಿಂತೆ ಮಾಡುತ್ತಿದ್ದೆ ನನಗೆ ಸಾಲ ಕೊಡುತ್ತಿದ್ದ ಅಂಗಡಿಯವರು ಎಷ್ಟು ಕೊಡಬಹುದೋ ಅಷ್ಟನ್ನೂ ಕೊಟ್ಟು ಮುಗಿಸಿದ್ದಾರೆ ಇನ್ನು ಅವರನ್ನು ಸಾಲ ಕೇಳುವ ಹಾಗಿಲ್ಲ ಈಗ ಎಲ್ಲಿಗೆ ಹೋಗಬೇಕೆಂಬುದು ನನ್ನ ಯೋಚನೆ ನೋಡಿ ಎಷ್ಟು ಸಂಕಟ ಆಗಿಬಿಡುತ್ತೆ ಎಷ್ಟು ಕಷ್ಟಪಟ್ಟು ಹನ್ನೆರಡು ವರ್ಷ ಪರಿಶ್ರಮಪಟ್ಟು ಒಂದು ಸಾಧನೆಯ ಎತ್ತರ ಎತ್ತರಕ್ಕೆ ಹೋದಂಥವರಿಗೆ ಯಾಕಾದರೂ ಹೋದ್ನೋ ಅನ್ನೋಂಗಾಗಬೇಕಾದ್ರೆ ಮುಂದೆ ಹೇಳಿ ಮಾತಾಂಗೆ ಹೇಳ್ತಾರೆ ನೋಡಿ ತರ್ಕಕ್ಕೆ ಬದಲಾಗಿ ಒಂದು ಗುಮಾಸ್ತೆಯ ಕೆಲಸಕ್ಕೋ ಸ್ಕೂಲ್ ಮೇಸ್ಟ್ರಿ ಕೆಲಸಕ್ಕೋ ಸೇರಿಕೊಂಡಿದ್ದರೆ ಈ ತಲೆನೋವು ಬರುತ್ತಿರಲಿಲ್ಲಪ್ಪ ಇದನ್ನು ನೀನು ಈಗಲಾದರೂ ತಿಳಿದುಕೋ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ ಮುಂದಿನ ಮಾತು ಕರಳು ಕಿತ್ತು ಬರುತ್ತೆ ಮಗು ಸತ್ತಿತು ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು ಮಗು ಸತ್ತಿತು ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು ಶಾಸ್ತ್ರಾಧ್ಯಯನ ಮುಗಿಯಿತು ತಲೆನೋವು ಉಳಿಯಿತು ಎಷ್ಟು ಸಂಕಟ ಆಗಿರಬೇಕಲ್ಲ ಅವರಿಗೆ ಯಾವುದೋ ಆದರ್ಶ ಇಟ್ಕೊಂಡು ಯಾವುದೋ ಉತ್ಸಾಹ ಇಟ್ಕೊಂಡು ನಮ್ಮ ಸಂಸ್ಕೃತಿಯ ಒಂದು ರೂಪಾದಂಥ ಒಂದು ಭಾಗವಾದಂಥ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಹನ್ನೆರಡು ವರ್ಷ ತಪಸ್ಸು ಅನ್ನುವಂತೆ ಧ್ಯಾನ ಮಾಡಿ ಅದಕ್ಕೊಂದು ಸಾಧನೆ ಮಾಡಿದಂಥ ಮನುಷ್ಯನಿಗೆ ಎರಡು ಹೊತ್ತು ಕೂಡ ಸಾಧ್ಯ ಇರಲಿಲ್ಲ ಕಷ್ಟ ಇತ್ತು ಅಂತನ್ನೋದಾದರೆ ಅದಕ್ಕೆ ಅವರು ಹೇಳಿದ್ದು ಇವತ್ತು ನನಗೆ ಬಂದಿದೆ ನಾಳೆ ನಿನಗೆ ಬರುತ್ತೆ ಅಂತ ಅವ್ರು ಹೇಳಿದ್ರಂತೆ ಅದನ್ನ ನೆನೆಸ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಇವ್ರು ಹೇಳ್ತಾರೆ ರಿವಿಜಿಗೆ ನನ್ನ ಪಾಡು ಅಷ್ಟೇ ಅಪ್ಪ ನನ್ನ ಪಾಡು ಅಷ್ಟೇ ಈಗ ಅರಮನೆಯ ಸಂಬಳವನ್ನು ನೀವು ನನಗೆ ಕೊಡಿಸಿದ್ದರಿಂದ ಒಪ್ಪತ್ತಿನ ಗಂಜಿಯಾದರೂ ನನಗೆ ಖಂಡಿತವಾಯಿತು ಒಪ್ಪತ್ತಿನ ಗಂಜಿಯಾದರೂ ನನಗೆ ಖಂಡಿತವಾಯಿತು ಇದಕ್ಕಾಗಿ ಪರಮೇಶ್ವರ್ನಿಗೆ ಸಹಸ್ರ ನಮಸ್ಕಾರ ಎಂದು ಕೈ ಮುಗಿದು ಹೊರಟರು ನೋಡಿ ನಾವು ಈಗ ಕ್ವಿಕ್ ರಿಸಲ್ಟ್ಸ್ ನಾವು ಕೇಳ್ತೀವಿ ಒಂದು ಏನಾದರೂ ಇಮಿಡಿಯೇಟ್ ಪ್ರತಿಫಲ ಸಿಗಬೇಕು ನಾಲ್ಕು ವರ್ಷ ಇಂಜಿನಿಯರಿಂಗ್ ಓದಿದ ತಕ್ಷಣ ಇಪ್ಪತ್ತೈದು ಸಾವಿರ ಸಂಬಳ ಬರಬೇಕು ಅಪೇಕ್ಷೆಗಳು ಅಲ್ಲಿ ಜೀವಮಾನದುದ್ದಕ್ಕೂ ಒಂದು ಸಾಧನೆ ಮಾಡಿಕೊಂಡು ಕೊನೆಗೆ ಊಟಕ್ಕೆ ಕಷ್ಟ ಅಂದರೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಮಾಡಿ ಕಣ್ಣಲ್ಲಿ ಆದರ್ಶ ಬಿಟ್ಟರೆ ಆ ವಿಷಯದ ಬಗ್ಗೆ ಪ್ರೀತಿ ಬಿಟ್ಟರೆ ಇನ್ನೇನೂ ಇರಲಿಲ್ಲ ಎಷ್ಟು ಕಷ್ಟಪಡಬೇಕಾಯಿತು ಅನ್ನೋದನ್ನು ತಿಂಗಳಿಗೆ ಐದಾರು ರೂಪಾಯಿ ಬರುವ ಹಾಗಾದರೆ ಸಾಕಪ್ಪ ಒಂದು ಹೊತ್ತು ಗಂಜಿ ಆದರೂ ಸಾಕಾಯ್ತಲ್ಲ ನನಗೆ ಅಷ್ಟಕ್ಕೆ ಪರಮೇಶ್ವರನ ಕೃತಜ್ಞತೆ ಇರಬೇಕು ಅಂತ ಹೇಳ್ತಾರೆ ಎಷ್ಟು ಸಂಭಾವಿತರಾಗಿದ್ದರು ಅಂತಂದರೆ ನಾರಾಯಣ ಶಾಸ್ತ್ರಿಗಳು ಅದಕ್ಕೆ ಡಿ ಬಿ ಜಿ ತಮಾಷೆ ಮಾಡ್ತಿದ್ದರಂತೆ ಅವರು ತುಂಬ ಮರ್ಯಾದಸ್ಥರು ಆಚಾರ್ಯಷ್ಟು ಗಟ್ಟಿಯಾಗಿ ಮಾತನಾಡುವವರಲ್ಲ ಅದಕ್ಕೆ ನಾನು ಲಘುವಾಗಿ ಹಾಸ್ಯ ಮಾಡುತ್ತಿದ್ದೆ ತಾರ್ಕಿಕರು ವಾಚಾಳಿಗಳು ಬಾಯ್ಬಡಕರು ಅವರ ಕೀರ್ತಿ ಆಗಿರುವಾಗ ತರ್ಕಶಾಸ್ತ್ರ ಪಾರಂಗತರಾಗಿರೋ ನೀವು ಹೀಗೆ ಸಭ್ಯರಾಗಿದ್ದೀರಲ್ಲ ಅದು ಹೇಗೆ ಅಂತ ಸಾಮಾನ್ಯ ತಾರ್ಕಿಕರು ಬಾಯಿ ಮಾೋರು ಅಂತ ಅಂಥದ್ದು ಇವ್ರು ಸಭ್ಯರಾಗಿದ್ದೀರಲ್ಲ ಅಂತ ಒಂದು ಸಲ ಅನಿಸುತ್ತೆ ಆ ಜೀವನದ ಸುತ್ತಿಗೆ ಮನುಷ್ಯನ ಮೃದು ಮಾಡಿಬಿಡುತ್ತದೆ ಅನ್ನೋ ಅಂತ ಅನಿಸುತ್ತೆ ಮುಂದೆ ಕೆಲವೊಂದು ಬರ್ಕೊಂಡು ಬರ್ತಾರೆ ಡಿ ವಿ ತಾವು ಅದರಲ್ಲಿ ತಮಾಷೆಯ ತಂಡ ಬಾಲ ಸರಸ್ವತಿಯವರು ಅಂತ ಬಾಲ ಸರಸ್ವತಿಯವ್ರ ಬಗ್ಗೆ ತಾವಿಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಆ ವಿಷಯದ ಬಗ್ಗೆ ಚೆನ್ನಾಗಿ ಬರೀತಾರೆ ಅದಕ್ಕಿಂತ ಮೊದಲು ಇನ್ನೊಬ್ಬರನ್ನು ಬರೀತಾರೆ ಸಾವಿರದ ಒಂಬೈನೂರ ಹೊತ್ತಿಗೆ ಈ ಅರ್ಕಾಡ್ ಶ್ರೀನಿವಾಸ ರಸ್ತೆಯಲ್ಲಿ ನವರತ್ನ ಎಂಡ್ ಸನ್ಸ್ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತೆ ನವರತ್ನ ಎಂಡ್ ಸನ್ಸ್ ಅಂತ ಡಿ ವಿ ಜಿಗು ನವರತ್ನರವರೆಗೂ ಸಹ ಸ್ನೇಹ ಇರೋದರಿಂದ ಮೇಲೆ ಮೇಲೆ ಹೋಗಿ ಬಂದು ಮಾಡ್ತಾಯಿದ್ರು ಅಲ್ಲಿಗೊಬ್ಬರು ಬರ್ತಾಯಿದ್ದರಂತೆ ಅವರು ವಿದ್ವಾನ್ ವೆಂಕಟಾಚಾರ್ಯರು ಅಂತ ಈ ಕಥೆ ಹೇಗೆ ಒಂದು ಕೊಂದೊಂದಕ್ಕೊಂದು ಹೆಣ್ಕೊಂಡು ಹೋಗುತ್ತೆ ನೋಡಿ ಆ ನವರತ್ನ ಪ್ರೆಸ್ಗೆ ವಿದ್ವಾನ್ ವೆಂಕಟಾಚಾರ್ಯರು ಅಂತ ಬರ್ತಾಯಿದ್ರು ಈ ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದಂಥ ತೀತಾ ಶರ್ಮಾ ತೀತಾ ಶರ್ಮಾ ಅವರು ಚಿಕ್ಕಪ್ಪ ಅಂತೇವರು ವೆಂಕಟಾಚಾರ್ಯರು ತಿಕ್ಕಪ್ಪ ಒಂದು ಕಾಲಕ್ಕೆ ಉಪಾಧ್ಯಾಯರಾಗಿದ್ದವರು ವೆಂಕಟಾಚಾರ್ಯರು ಅವ್ರು ನಾಟಕದ ಹೊಚ್ಚಿ ಉಪರೀತ ನಾಟಕ ಬರೆಯೋರು ಬರೆಯೋದು ಏನೇನು ಹೆಸರಲ್ಲಿ ಬರೀತಿದ್ರಂತೆ ಒಂದು ಬರೆದಿದ್ದ ಇರೋರು ಒಂದು ಪ್ರಸ್ತಾವನೆಯಲ್ಲಿ ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ ನಾಟಕ ಅಂತ ಇದು ಯಾರು ಶಾಂತಾ ಈ ವಿಚಿತ್ರ ಇದು ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ ನಾಟಕ ಇವರು ಕೇಳಿದ್ರಂತೆ ಆ ಮೌನಿ ಯಾರು ಎಂದು ನಾನು ಕೇಳಿದಾಗ ಮದ್ರಾಸನಲ್ಲಿದ್ದಾಳೆ ಎಂದಷ್ಟೇ ಹೇಳಿದ್ರಂತೆ ಯಾರೋ ಏನು ಮದ್ರಾಸನಲ್ಲಿದ್ದಾಳೆ ಅಂತ ನಾಟಕ ಬರೀತಿದ್ರು ನಾಟಕ ಬರೆದು ಆ ನವರತ್ನ ಪ್ರೆಸ್ಗೆ ಪ್ರೂಫ್ ಕರೆಕ್ಷನ್ಗೆ ಹೋಗೋರು ಅಲ್ಲಿ ಹೋದಾಗ ಪರಿಚಯ ಡಿ ವಿ ಜಿಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರಿವರು ತುಂಬ ಹಿರಿಯರು ಸಂಗೀತ ಸಾಹಿತ್ಯ ಎಲ್ಲದರಲ್ಲೂ ಪರಿಶ್ರಮ ಮಾಡಿದಂಥ ಮನುಷ್ಯ ಒಂದು ಸಲ ಆದಂಥ ಘಟನೆ ಹೇಗಿತ್ತು ನೋಡಿ ನೆನಪಿಟ್ಕೋಬೇಕಾದ್ದು ಇದು ಅರವತ್ತೈದು ಎಪ್ಪತ್ತು ವರ್ಷ ಹಿಂದೆ ಆದಂಥ ಘಟನೆ ಒಂದು ಸಲ ಮಧ್ಯಾಹ್ನ ವೆಂಕಟಾಚಾರ್ಯ ಮನೆಗೆ ಡಿ ವಿ ಜಿ ಹೋದಿರಂತೆ ಇವ್ರ ಪ್ರೆಸ್ಸಲ್ಲಿ ಕಂಪೋಸಿಟ್ರ್ ಊಟಕ್ಕೆ ಹೋದಾಗ ಅವ್ರು ಬರೋವರೆಗೂ ಡಿ ವಿ ಜಿ ಸ್ವಲ್ಪ ಫ್ರೀ ಟೈಮ್ ಅಲ್ಲ ಕೆಲಸ ಇರ್ ಕಮ್ಮಿ ಕೆಲಸ ಇರಲಿಲ್ಲ ಅದಕ್ಕೆ ಆವಾಗ ಏನು ಮಾಡಿದ್ರು ವೆಂಕಟಾಚಾರ್ಯ ಮನೆಗೆ ಹೋಗಿ ಬರೋಣ ಅಂತ ಹೋದಿರಂತೆ ಮಾಮೂಲುಪೇಟೆಯಲ್ಲಿದ್ದರು ಅಂತ ನೆನಪು ಅಂತ ಹೇಳ್ತಾರೆ ಅವ್ರ ಮನೆಗೆ ಹೋದಾಗ ಅವರು ಊಟಕ್ಕೆ ಕೂತಿದ್ರಂತೆ ವೆಂಕಟಾಚಾರ್ಯರು ಅಡುಗೆ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾರೆ ನಡಮನೆಯಲ್ಲಿ ನಿಂತು ಕೂಗಿದೆ ನಡಮನೆಯಲ್ಲಿ ನಿಂತು ಕೂಗಿದ್ರಂತೆ ಅವರು ಒಳಗಡೆ ಅಂದರೆ ಉತ್ತರ ಕೊಟ್ಟು ನನ್ನನ್ನು ಕೂಡ ಹೇಳಿದರು ಕೂತ್ಕೊಳ್ಳಿ ಬರ್ತೀನಿ ಊಟ ಮಾಡ್ತಾ ಇದ್ದೀನಿ ಅಂದರು ಒಳಗಡೆ ಊಟ ಮಾಡ್ತಾರೆ ಹೊರಗಡೆ ನಿಂತ್ಕೊಂಡಿದ್ದಾರೆ ಮಾತನಾಡಿದ್ ಹಾಗೇ ಮಾತು ಪ್ರಾರಂಭವಾಯಿತು ಆದದ್ದು ತೆಲುಗಿನಲ್ಲಿ ಮತ್ತು ಡಿ ವಿ ಜಿ ಬರೆದದ್ದು ಕನ್ನಡದೇ ನಾನು ಕೇಳಿದೆ ಏನು ಊಟದ ಪರಿಠವಣೆ ಊಟ ಏನು ವಿಶೇಷ ಅಂತ ಕೇಳಿದ್ದಾರೆ ಊಟ ಏನೇನಿದೆ ಇವತ್ತು ಅಂತ ವೆಂಕಟಾಚಾರ್ಯರು ಬಲು ಪಸಂದು ನೀವು ಬನ್ನಿ ಬಲು ಪಸಂದು ನೀವು ಬನ್ನಿ ಅಂದ್ರಂತೆ ಹಾಗೆಯೇ ಏನಂಥ ಪಸಂದು ಇವರಿಗೆ ಪರಿಷ್ಕಾರ ಆಗಬೇಕಲ್ಲ ಏನಂಥ ಪಸಂದು ಅಂತ ಇವ್ರು ಕೇಳಿದ್ರಂತೆ ಅವ್ರು ಹೇಳಿದ್ರಂತೆ ಸೊಗಸಾದ ಅನ್ನ ಸೊಗಸಾದ ಸಾರು ಸೊಗಸಾದ ಅನ್ನ ಸೊಗಸಾದ ಸಾರು ಅಷ್ಟೇ ಬರೀ ಅನ್ನ ಸಾರಿಗೆ ಇಷ್ಟೊಂದು ಕೊಂಡಾಟವೇ ಬರೀ ಅನ್ನ ಸಾರಕ್ಕೆ ಎಷ್ಟೊಂದು ಕೊಂಡಾಟಬೇಕಾ ಅಂತ ಇವ್ರು ಕೇಳಿದ್ರಂತೆ ಅವ್ರು ಹೇಳಿದ್ರಂತೆ ಸಾರು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಒಳ್ಳೆ ಭರ್ಜರಿ ಸಾರು ಅಂತ ಹೇಳಿದ್ರಂತೆ ಅದೇನಷ್ಟು ರುಚಿ ಅಂತ ಇವರು ಕಲ್ಪನೆ ಮಾಡ್ಕೋಬೇಕು ಅವ್ರು ಕೂತಲ್ಲಿ ಹೇಳ್ತಾರೆ ಹೊರಗು ಕೇಳ್ತಾ ಇದ್ದಾರೆ ಇವರು ಅದೇನಷ್ಟು ಆ ಬ್ರಾಹ್ಮಣರು ಉತ್ತರ ಕೊಡ ಹೆಂಗಿದೆ ನೋಡಿ ಉತ್ತರ ಅಷ್ಟು ಚೆನ್ನಾಗಿದೆ ಹೇಗಿದೆ ಅಂತೀರಿ ಒಳ್ಳೆ ಭ್ರಾಂದಿ ಇದ್ದಾಗಿದೆ ಈ ವೆಂಕಟಾಚಾರ್ಯರು ಒಳ್ಳೆ ಭ್ರಾಂದಿ ಇದಾಗಿದೆ ಜುರ್ರೂ ಆಗಿದೆ ಇದು ಫಕತ್ ಬ್ರಾಂದಿ ಅಂದ್ರಂತೆ ಇವ್ರಿಗೊಂಥರ ಗಾಬರಿ ಹೇಗಿರ್ಬೇಕಾ ಮಾತಾಡೋದು ಕೇಳಿ ಭ್ರಾಂದಿ ಹೇಗಿರುತ್ತೆ ಇವರು ಅವ್ರನ್ನ ಕೇಳೋರು ಭ್ರಾಂದಿ ಹೇಗಿರುತ್ತೆ ನೀವು ಅದು ರುಚಿ ಬರಲಿರಾ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಭ್ರಾಂದಿ ಅನ್ನೋದನ್ನು ಹೇಗೆ ಒಂದು ಸಂಕೇತ ಮಾಡಿಬಿಡ್ತಾರೆ ಅವರು ಅಮೃತ ಅಮೃತ ಅಂತ ಪೂರ್ವಿಕರು ಅಂತಾರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಮೃತ ಅಮೃತ ಅಂತ ಪೂರ್ವಿಕರು ಅಂತಾರಲ್ಲ ಅವರು ಅಮೃತ ಕಂಡಿದ್ರೆ ಅಮೃತ ಕುಡಿದಿದ್ರೆ ಯಾಕೆ ಮೃತರಾದರು ಅಮೃತ ಅಂದರೆ ಸಾಯಿಲೆ ಬಾರದಲ್ಲ ಅಮೃತ ಕುಡಿದಿದ್ರೆ ಯಾಕೆ ಮೃತರಾದರು ಅಮೃತವೆನ್ನುವುದು ಬಹು ರುಚಿ ಎಂದಷ್ಟೇ ಅಲ್ಲವೇ ಅಭಿಪ್ರಾಯ ಅಮೃತ ಅಂದರೆ ಬಹಳ ರುಚಿ ಅಂತ ಅಷ್ಟೇ ಅಭಿಪ್ರಾಯ ಅದು ಅದು ಜಾಸ್ತಿ ಹುಡುಕ್ಬಾರದು ಹಾಗೆ ನಾನು ಬ್ರಾಂದಿ ಅಂದದ್ದು ಅದೊಂದು ಪ್ರಶಸ್ತಿ ವಾಚಕ ಅಂತ ಸಾರನ್ನು ಭ್ರಾಂದಿಗೋಲ್ಸೋದು ಎಲ್ಲೂ ಕೇಳಿರಲಿಲ್ಲ ನಾನು ಅದು ಎಪ್ಪತ್ತು ವರ್ಷದ ಹಿಂದೆ ಕೊಳಿಸ್ಬಿಟ್ಟು ಅದೊಂದು ಪ್ರಶಸ್ತಿ ವಾಚಕ ಅಂತ ಇದು ಒಂದು ಸಣ್ಣ ಸ್ಯಾಂಪಲ್ ಇಂಥ ಚರ್ಚೆಗಳು ವ್ಯಾಖ್ಯಾನಗಳು ದಿನ ದಿನವೂ ಆಗುತ್ತಿದ್ದವು ಮುಂದೆ ಒಂದು ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ತಾರೆ ಡಿವಿಜಿ. ಆ ಶಿಲ್ಪ ಶಿಲ್ಪ ಬಾಲ ಸರಸ್ವತಿ ಬಗ್ಗೆ ಹೇಳ್ತಾರೆ ಇದೊಂದು ಅದ್ಭುತ ವ್ಯಕ್ತಿ ಆ ಟ್ಯಾಲೆಂಟ್ ಮಲ್ಟಿ ಟ್ಯಾಲೆಂಟೆಡ್ ಎಷ್ಟು ಕಡೆದು ಟ್ಯಾಲೆಂಟು ಎಷ್ಟು ವಿಷಯದಲ್ಲಿ ಟ್ಯಾಲೆಂಟು ಆದರೆ ಅದು ಎಲ್ಲಿ ಒಂದು ಕಡೆ ಗಟ್ಟಿಯಾಗಿ ಹೋಗಲಿಲ್ವೇನೋ ಅಂತ ಅನಿಸೋ ಹಾಗೆ ಅದನ್ನು ಹೇಳ್ತಾರೆ ಈ ವೆಂಕಟಾಚಾರ್ಯರಿಗೂ ಮತ್ತು ಬಾಲ ಸರಸ್ವತಿಯವರಿಗೂ ಬಹಳ ಗಾಢ ಸ್ನೇಹ ಅವರೇ ಹೋಗಿ ಅವರು ಪರಿಚಯ ಮಾಡಿದ್ರಂತೆ ಬಾಲ ಸರಸ್ವತಿ ಪರಿಚಯ ಮಾಡಿದ್ರಂತೆ ಬಾಲ ಸರಸ್ವತಿ ಆಗ ಸ್ಕೂಲ್ ಮಾಸ್ಟರ್ ಆಗಿದ್ದರು ಅಂತ ಅವ್ರು ಏನು ಪಾಠ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ಆದರೆ ಬೋಧನೆ ಮಾಡುತ್ತಿದ್ದ ವಿಷಯ ಯಾವುದನ್ನು ನಿಷ್ಕರ್ಷೆ ಮಾಡುವಂತಿರಲಿಲ್ಲ ಯಾಕೆಂದರೆ ಕೆಲವು ಕಡೆ ಸಂಸ್ಕೃತ ಪಾಠ ಮಾಡುತ್ತಿದ್ದರು ಕೆಲವು ಸ್ಕೂಲ್ಗಳಲ್ಲಿ ಕನ್ನಡ ಪಾಠ ಮಾಡುತ್ತಿದ್ದರು ಇನ್ನು ಕೆಲವು ಕೂಲ್ಸ್ಗಳಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು ಮತ್ತೊಂದಿಷ್ಟು ಕಡೆ ಸಂಗೀತದ ಉಪಾಧ್ಯಾಯರಾಗಿದ್ದರು ಏನಾದರೂ ಕಲಿಸ್ಬೋದು ಎಲ್ಲದರಲ್ಲೂ ಗಟ್ಟಿತನ ಇತ್ತು ಆ ವ್ಯಕ್ತಿ ಸ್ವರೂಪ ಹೇಗೆ ಹೇಳ್ತಾರೆ ನೋಡಿ ಇದನ್ನು ಅವ್ರ ಮಾತಲ್ಲಿ ಕೇಳಿದ್ರು ಎಷ್ಟು ಚಂದ ಶಿಲ್ಪ ಕೆತ್ತದಂಗೆ ಇದೆ ಮುಖ ಕಣ್ಮುಂದೆ ಮುಖ ಬರುತ್ತೆ ಬಾಲ ಸರಸ್ವತಿ ನಾವೆಲ್ಲ ನೋಡಿಲ್ಲ ನೋಡಿದವ್ರು ಇರ್ಬೋದೇನೋ ನೋಡಿದರಿದ್ರೆ ಡಿ ವಿ ಜಿ ಕೆತ್ತಿದ್ದ ಕಣ್ಮುಂದೆ ಬರುತ್ತೆ ಅವರ ವ್ಯಕ್ತಿ ಸ್ವರೂಪವನ್ನು ವರ್ಣಿಸುವುದು ಅವಶ್ಯ ಆಗಾಗಲೇ ಅವ್ರ ಮದುವೆ ಆಗಿತ್ತು ಅಂತ ಇಬ್ಬರು ಮೂರು ಜನ ಮಕ್ಕಳು ಇದ್ರಂತೆ ಆದರೆ ಬಹುಶಃ ಅವ್ರ ಹೆಂಡತಿ ಜೊತೆಗೆ ಇರಲಿಲ್ಲ ಅಂತ ಅನಿಸುತ್ತೆ ಹರಡೋದು ನೆನಪಿದ ಮಟ್ಟಿಗೆ ಡಿ ವಿಜಿ ಹೇಳ್ತಾರೆ ಮುಳುಭಾಗಲಿನಲ್ಲಿ ಅವ್ರ ಹೆಂಡತಿ ಮಕ್ಕಳ ಜೊತೆಗೆ ಅವ್ರ ತಂದೆ ಜೊತೆಗೆ ಇದ್ಬಿಟ್ರೆ ಅವ್ರು ಬರಲಿಲ್ಲ ಇವ್ರು ಯಾವುದೋ ಒಂದು ಹೋಟೆಲಲ್ಲಿ ಎಲ್ಲೋ ಹೋಟೆಲಲ್ಲಿ ವಾಸ ಎಲ್ಲೋ ಹೋಟೆಲಲ್ಲಿ ಊಟ ಹಾಗೆ ಇರೋರು ಒಬ್ಬರೇ ಇರೋದು ಜೀವನದ್ದಕ್ಕೂ ಒಬ್ಬರೇ ಕಳೆದರೋರು ಅಂತ ಯಾರೋ ಮಾತಿಗೆ ಸಿಕ್ಕರೆ ಸಾಕು ಹರಟೆ ಹೊಡೆತಾ ಕೂತ್ಕೊಂಡ್ಬಿಡೋದು ಅದಕ್ಕೊಂದು ಗುರಿ ವಿಧಾನ ಇಲ್ಲ ಮಾತಿಗೆ ಸಿಕ್ಕರೆ ಸಾಕು ಹೊಡೆತಾ ಕೂತ್ಬಿಡೋದು ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ ಆಳು ಗಿಡ್ಡೆಂದೇ ಹೇಳಬೇಕು ದಪ್ಪವೂ ಅಲ್ಲ ಬಣ್ಣ ಗೆಂಪು ನೋಡಿ ಹೇಗೆ ಎಳೆ ಎಳೆಯಾಗಿ ಎಳೆಯಾಗಿತ್ತು ಬಿಡಿಸ್ತಾರೆ ಬಣ್ಣ ಗೆಂಪು ಸೊಗಸಾಗಿ ಬಾಚಿ ಪೋದಿ ಮಾಡಿದ ಗಡ್ಡ ಟ್ರಿಮ್ಡ್ ಬಿಯರ್ಡ್ ತಲೆ ತುಂಬ ಕೂದಲು ಬೈ ತಲೆ ತೀಡಿ ಹಿಂದೆ ಗಂಟು ಹಾಕಿದ್ದು ಹಣೆಯಲ್ಲಿ ದಮ್ಮಡಿ ಅಗಲದ ಕುಂಕುಮದ ಬೊಟ್ಟು ಅಡ್ಡಡ್ಡಲಾಗಿ ಅದು ಕೂಡ ಬೊಟ್ಟು ಕುಂಕುಮ ಕೂಡ ಉದ್ದ ಇಲ್ಲ ಅಡ್ಡಡ್ಡಲಾಗಿ ತಲೆ ಮೇಲೆ ಒಂದೊಂದು ವೇಳೆ ಸೊಟ್ಟು ಸೊಟ್ಟೆ ಕೋರೆ ರುಮಾಲು ಉತ್ತರದವರು ಧರಿಸುತ್ತಾರಲ್ಲ ಆ ಥರ ಇಷ್ಟರ ಹೊರತು ಮಿಕ್ಕ ಎಲ್ಲ ಇತರರಂತೆ ಆಸಾಮಿಯಲ್ಲಿ ಆಡಂಬರ ಡೌಲು ಏನೂ ಇರಲಿಲ್ಲ ಆದರೆ ಮುಖದ ಮೇಲೆ ಮಾತಿನಲ್ಲಿ ಚಾಕಚಕ್ಯ ಮತ್ತೊಬ್ಬರನ್ನೇ ಕಲಿಯಬೇಕೆಂಬ ಕುತೂಹಲ ಕಾಣಬರುತ್ತಿತ್ತು ಕಣ್ಣುಗಳು ತೀಕ್ಷ್ಣ ಮುಖದಲ್ಲಿ ಒಂದೊಂದು ಕ್ಷಣಕ್ಕೊಂದೊಂದು ಭಂಗಿ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ ಆಫ್ ಅ ವೆರಿ ಕ್ರಿಯೇಟಿವ್ ಪರ್ಸನ್ ಅತ್ಯಂತ ಸೃಜನಶೀಲ ವ್ಯಕ್ತಿ ಇದ್ದರೆ ಕೆಲವರು ಫೇಶಿಯಲ್ ಎಕ್ಸ್ಪ್ರೆಷನ್ ಮುಖದ ಮೇಲೆ ಭಾವನೆ ಇರ್ತದಲ್ಲ ಕೆಲವರಿಗೆ ತೋರಿಸೋದಿಲ್ಲ ಕೆಲವರು ಇನ್ನು ಕೆಲವ್ರಿಗೆ ಮುಚ್ಚಿಟ್ಕೊಳ್ಳೋಕ್ಕೆ ಆಗಲ್ಲ ದುಃಖ ಆದ್ರೇ ಅದು ತಕ್ಷಣ ಕಂಡುಬಿಡುತ್ತೆ ಮುಖದ ಮೇಲೆ ಇನ್ನು ಕೆಲವರು ಕಾಣಿಸೋದೇ ಇಲ್ಲ ಇದನ್ನು ನಾವು ಕಮ್ಯುನಿಕೇಷನ್ ಸ್ಕಿಲ್ ಕಾಟ ಮಾಡೋಕೆ ಹೇಳ್ತೀವಿ ಮೂರು ಥರದ ಮುಖ ಇರ್ತದೆ ಅಂತ ಒಂದು ಸ್ಮೈಲಿ ಅಂತ ಎಷ್ಟು ಮುಖಗಳಿದೆಯೋ ಅಷ್ಟು ಥರದ ಮುಖ ಇದೆ ಆದರೆ ಸಾಮಾನ್ಯ ಎಲ್ಲವನ್ನೂ ಕ್ಲಾಸಿಫೈ ಮಾಡಿ ಮೂರು ಥರ ಅಂತ ಹೇಳ್ತಾರೆ ಸ್ಮೈಲಿ ಪೋಕರ್ ಆ್ಯಂಡ್ ಮಾಸ್ಕ್ ಫೇಸ್ ಅಂತ ಸ್ಮೈಲಿ ನಗ್ನಾಗ್ತಾಯಿರುವಂಥದ್ದು ನಗ್ನಾಗ್ತಾ ಇರ್ತಾರೆ ಒಳಗಡೆ ಕಷ್ಟ ಆಯ್ತು ಗೊತ್ತಾಗಲ್ಲ ಯಾವಾಗಲೂ ನಗ್ನಾಗ್ತಾ ಇರ್ತಾರೆ ಅಂತ ಅವ್ರು ನೋಡಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ ಈನು ಕೆಲವು ಪೋಕರ್ ಫೇಸ್ ಅಂತ ಈ ಪೋಕರ್ ಫೇಸ್ ಅಂದರೆ ಯಾವಾಗಲೂ ಪ್ರಶ್ನಾರ್ಥಕ್ಕೆ ಚಿಹ್ನೆ ನೀವೇನು ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತೋ ಬಿಡ್ತೋ ಗೊತ್ತಾಗೋದಿರಿ ಬರೀ ಪ್ರಶ್ನಾರ್ಥಕ ಚಿಹ್ನೆ ನೀವು ಒಂದು ಸಂತೋಷದ್ದು ಹೇಳಿದ್ರೆ ಹೌದಾ ಯುನೋ ಇದಕ್ಕೆ ಬಹುಶಃ ಜೂಲಿಯ ಸೀಸರ್ಲಿ ಅಂತ ಹೇಳ್ತಾರೆ ಅನಿಸುತ್ತೆ ಶಿವಮೊಗ್ಗ ಚ ಹೇಳಿದಾಗ He is a thin, lean, tall, hungry looking man. Such people are dangerous. Mukhadmal gotha gala. Kool mukha hinga. Prashtya mad kundi erud. Apoker face. Third um mask face anta. Mukhadmal mukhwada ak kundang. Yee neenu gotha gala. Naharthi dhe na samanwagidhani pata madwag hidte na. Yelde tharad mandi githa sadhya. Either enlightened souls or born criminals. Mukhadmal yee neenu bhavna hinga erud. ಇಲ್ಲಿ ಹೇಳೋದು ಇವರು ಮುಖಭಾವ ಹೇಗಿತ್ತು ಅಂದರೆ ಯಾರು ಕ್ರಿಯೇಟಿವ್ ಆಗಿರ್ತಾರೋ ತುಂಬ ಸೃಜನಶೀಲರಾಗಿರ್ತಾರಲ್ಲ ಮುಖಭಾವ ಪ್ಲಾಸ್ಟಿಕ್ ಮುಖ ತಕ್ಷಣ ಬದಲಾಯಿಸ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೆ ಬದಲಾಯಿಸುವಂಥದ್ದು ಈಗ ನಾವು ಇಲ್ಲಿ ಹೋಲಿಸೋದಾದರೆ ನಾನು ಮಾಸ್ಟರ್ ಹಿರಣ್ಯವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಹುಬ್ಬು ಏರ್ಸೋದು ತುಟ್ಟಿ ಮಾಡೋದು ಒಂದು ಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ ಮುಖದಲ್ಲಿ ಏನು ಭಾವ ಬರುತ್ತೆ ಅಂತ ಹೇಳಿ ಹಾಗೆ ಇವರು ಕೂಡ ಮುಖದಲ್ಲಿ ಒಂದೊಂದು ಕ್ಷಣಕ್ಕೆ ಒಂದೊಂದು ಭಂಗಿ ಬಲಗೈಯಲ್ಲಿ ನಸ್ಯದ ಚಿಟಕಿ ಹಿಡದಂತೆ ತರ್ಕ ಮುದ್ಗೆ ನಸ್ಯ ಸೇತಿರಲಿಲ್ಲ ನಸ್ಯ ಸೇದೋರು ಹಾಗೆ ಬೆರಳು ಹಿಂಗೆ ತರ್ಕ ಮುದ್ರಿಕೆ ಇರೋದು ಆದರೆ ನಸೆ ಹಾಕುತ್ತಿರಲಿಲ್ಲ ಬಟ್ಟೆಗಳ ಆಡಂಬರವಿಲ್ಲ ಕೊಂಚ ಮಾಸಿ ನಲುಗಿದ ಬಟ್ಟೆಗಳು ಸ್ವಲ್ಪ ಕೊಳಕೊಳಕೆ ಬಟ್ಟೆ ಯಾವಾಗಲೂ ಮಾತು ಮಾತ್ರ ಬಲು ಸೊಗಸು ಅದರಲ್ಲಿ ಚಮತ್ಕಾರ ಹಾಸ್ಯ ತುಂಬಿರುತ್ತಿತ್ತು ಸಂಸ್ಕೃತದಲ್ಲಿ ಅವರಿಗೆ ಸಮಾನವಾಗಿ ಸರಸರನೇ ಉಚಿತ ಪದಗಳಿಂದ ಮಾತನಾಡುತ್ತಿದ್ದವರನ್ನು ಇನ್ನು ಯಾರನ್ನೂ ನಾನು ಕಾಣೆ ಸಂಸ್ಕೃತದಲ್ಲಿ ಮಾತಾಡಬೇಕು ಸರಸರ ಸರ ಮಾತು ಹೋಗ್ತಿದ್ದರಂತೆ ಅದರಲ್ಲೂ ತರ್ಕಕ್ಕೆ ಕುಳಿತರೆ ಅವ್ರ ಸಂಸ್ಕೃತ ವಾಣಿ ನದಿ ಪ್ರವಾಹ ರೂಪದಲ್ಲಿ ಹರಿಯುತ್ತಿತ್ತು ಯಾಕೆ ಹೇಳ್ತೀನಿ ಅಂದರೆ ಮೊನ್ನೆ ದಿವಸ ಹೇಳಿದೆ ಭಗವಂತ ಯಾವುದೋ ಒಂದು ಕೊರೆ ಇಟ್ಟಿರ್ತಾನೆ ಎಲ್ಲವನ್ನೂ ಕೊಡೋದಿಲ್ಲ ಅಂತ ಅಂಥ ಜ್ಞಾನ ಅಂಥ ಸೃಜನಶೀಲತೆ ಎಲ್ಲ ಇದ್ದರೂ ಸಂಸಾರದಲ್ಲಿ ಆಗೋದಿಲ್ಲೇನೋ ಅಂತ ಅನಿಸ್ಬಿಡುತ್ತೆ ಎಲ್ಲವನ್ನೂ ಹೊಂದಿಸ್ಕೊಂಡು ಹೋಗೋದು ಬಹುಶಃ ಕಷ್ಟ ಆಗುತ್ತೆ ಸೃಜನಶೀಲ ವ್ಯಕ್ತಿಗೆ ಅನಿಸುತ್ತೆ ಕೈಲಾಸ ಮಾತು ಬಂದಾಗ ಡಿ ವಿ ಯಾರಿಗೊತ್ತು ಅಂಥ ಮರಕ್ಕೆ ಅಂಥ ಭೂಮಿನೇ ವಾಸಿನ ಏನೋ ಯಾವ ಮರಕ್ಕೆ ಯಾವ ಗೊಬ್ಬರ ಒಳ್ಳೆಯದೋ ಗೊತ್ತಿಲ್ಲ ಅಂದರೆ ಅದು ಹಾಗೆ ಸರಿನೋ ಏನೋ ಅವ್ರು ಎಷ್ಟರ ಮಟ್ಟಿಗೆ ಪ್ರಖ್ಯಾತರು ಆಗಿದ್ದರು ಮತ್ತು ಹೆದರಿಕೆ ಬರುವ ಹಂಗಿದ್ರು ಅಂದರೆ ಒಂದು ಸಾಲ ವಿದ್ಯಾ ಇಲಾಖೆಯ ಡೆಪ್ಯಟಿ ಇನ್ಸ್ಪೆಕ್ಟರ್ ಜನರಲ್ ಕೃಷ್ಣಾಯರೊಡ್ರಿಗೆ ಮಾತನಾಡ್ತಿರ್ಬೇಕಾದ್ರೆ ಬಾಲ ಸರಸ್ವತಿಗಳು ಪ್ರಸ್ತಾಪ ಬಂತು ಕೃಷ್ಣರಾಯರು ಕಣ್ಣಗಲಿಸಿ ಹೇಳಿದರು ಒಳ್ಳೆ ಪ್ರಚಂಡರಪ್ಪ ಬಾಲ ಸರಸ್ವತಿ ಆದರೆ ಆತನ ಜೊತೆಗೆ ಹೇಗೋದು ಹೇಗೆ ಅಂತ ಬುದ್ಧಿವಂತ ನಿಜ ಅವನು ಸಂಭಾಳಿಸೋದು ಹೇಗೆ ಈ ಕ್ಷಣಕ್ಕೀಗೆ ನಾಳೆ ಆ ಕ್ಷಣಕ್ಕಾಗಿ ಹೇಗೆ ಮಾಡೋದು ಅಂತ ಬಾಲ ಸರಸ್ವತಿಗಳು ಹುಟ್ಟಿನಿಂದ ಮಾಧ್ವ ಬ್ರಾಹ್ಮಣರು ಅವ್ರ ತಂದೆ ತಾಯಿಗಳು ಮೈಸೂರಿನ ತಂದೆ ಮೈಸೂರಿನವರು ಸಂಸ್ಕೃತ ವ್ಯಾಕರಣ ಪಂಡಿತರಂತೆ ಇವರು ವ್ಯಾಕರಣದ ತುಂಬ ಸಾಧನೆ ಮಾಡಿದರು ಬಾಲ ಸರಸ್ವತಿಗಳು ಅವ್ರ ಕಡೆಯಿಂದ ಸಂಸ್ಕೃತ ವ್ಯಾಕರಣ ಪಾಠ ಮಾಡಿಸ್ಕೋಬೇಕು ಅಂತ ಡಿ ಆಸೆ ಇವ್ರು ಯಾರು ಒಳ್ಳೆಯವ್ರು ಕಂಡ್ರೆ ಅವ್ರ ಕಡೆಯಿಂದ ಹೇಳಿಸ್ಕೋಬೇಕು ಅಂತ ಹೋಗಿ ಕೇಳಿದ್ರಂತೆ ನಾನು ವ್ಯಾಕರಣ ಪಾಠ ಮಾಡ್ತೀರಾ ಅಂತ ಕೇಳಿದ್ರಂತೆ ಇವರು ಪರಮೋತ್ಸಾಹದಿಂದ ಓಹೋ ದಿನ ಒಂದೊಂದು ಪ್ರಕರಣ ಮಾಡಿಬಿಡೋಣ ಅಂದರು ಇದನ್ನೊಂದು ಗಮನಿಸಬೇಕಾದ್ದು ಬಹಳ ವಿಶೇಷ ಇದೆ ಅದ್ರೊಳಗೆ ಏ ದಿನ ಒಂದೊಂದು ಪ್ರಕರಣ ಮಾಡಿಬಿಡೋಣ ಸಾಧ್ಯವೂ ಅಲ್ಲ ಅದು ಅಂದ್ರೆ ಇದು ಮುಂಗಾಲ ಪುಟ್ಟಿಗೆ ಅಂತಾರೆ ನಮ್ಮ ಕಡೆ ಒಂದು ಆಗೋಲ್ಲಿ ಹತ್ತು ಹೇಳ್ಬಿಡೋದು ಪಟ್ಟಂತ ಆಗತ್ತೋ ಬಿಟ್ಟು ತಮೇಲೆ ನೋಡ್ಕೊಳ್ಳು ಈ ಒಳಗಡೆ ಸೃಜನಶೀಲತೆ ತುಂಬಾ ಬಂದ ಕೆಲವ್ರು ಹಾಗೆ ಮಾಡ್ತಾರೆ ಇಲ್ಲ ಅನ್ನೋದಿಲ್ಲ ಮಾಡೋನ್ಬಿಟ್ಟು ನಾಳೆ ಮಾಡ್ಬಿಡೋಣ ಚಿಂತೆ ಇಲ್ಲ ನೋ ಪ್ರಾಬ್ಲಮ್ ಅನ್ಬಿಡುದು ನಾಳೆ ಸಿಕ್ಕೋದಿಲ್ಲ ಕೈಗೆ ಇದು ಕೆಲವ್ರ ಸ್ವಭಾವ ಇವ್ರದ್ದು ಹಾಗೆ ಆಯ್ತಂತೆ ಇವ್ರು ಹೋಗ್ಬಿಟ್ರಂತೆ ದಿನ ಒಂದು ಪ್ರಕರಣ ಮಾಡಿಬಿಡೋಣ ಅಂದ್ರಂತೆ ಅದು ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ ಆದರೆ ಒಂದು ಪ್ರಕರಣವೂ ಸಾಂಗವಾಗಿ ನಡೆಯಲಿಲ್ಲ ಯಾಕಾಗಲಿಲ್ಲ ಅಂದರೆ ಪಾಠಕ್ಕೆ ಆರಂಭ ಮಾಡಿದ ನಾಲ್ಕೈದು ನಿಮಿಷದಲ್ಲಿ ಯಾವುದೋ ವಿಷಯಾಂತರದ ಪ್ರಸ್ತಾವ ಬರುವುದು ಯಾವುದೋ ಒಂದು ಸುದ್ದಿ ಬಂದುಬಿಡು ಬಂದ ತಕ್ಷಣ ಆ ಕಡೆ ಹೋಯ್ತಾ ಅದು ಗಾಡಿ ಈ ಕೇರಂ ಬೋರ್ಡ್ ಸ್ಟ್ರೈಕರ್ ಹೊಡೆದಂಗೆ ಎಲ್ಲೋ ಹೊಡೆದ್ರೆ ಎಲ್ಲೋ ಹೋಗ್ತದೆ ಕಾಯ್ನು ಅದು ಸರಿಯಾಗಿ ಆಡೋರು ಗೊತ್ತಿದ್ದರೆ ಎಲ್ಲಿ ಹೊಡೆದ್ರೆ ಅಲ್ಲಿಗೆ ಹೋಗ್ತದೆ ಗೊತ್ತಿದ್ದವ್ರು ಹೊಡೆದ್ರೆ ಎಲ್ಲೂ ಹೋಗ್ಬಿಡ್ತದೆ ಹೋಗ್ಬಿಟ್ಟು ಆಮೇಲೆ ತಂದು ಮಾತು ಹತ್ತ ಕಡೆ ತಿರುಗಬಹುದು ಅಂದಿನ ಪಾಠ ಅಲ್ಲಿಗೆ ನಿಂತು ಹೋಗುವುದು ಹೀಗೆ ಹದಿನೈದು ಇಪ್ಪತ್ತು ಸಲ ಆದ ಮೇಲೆ ನಾನು ಪಾಠದ ಆಸೆಯನ್ನು ಬಿಟ್ಟುಬಿಟ್ಟೆ ಅವರು ಹೇಗಿದ್ರು ಅಂತನ್ನೋದನ್ನು ಡಿ ವಿ ಜಿ ಮುಂದಿನ ಪ್ಯಾರಾಗ್ರಾಫಲ್ಲಿ ಬರೀತಾರೆ ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಅದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನವರಾದ ಹಾಸ್ಯನ್ನಿ ವ್ಯಂಗ್ಯಾನಿ ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಆಗಾಗ ಸ್ನಾನ ಮಾಡುತ್ತಿದ್ದ ಉಂಟು ಉಂಟು ಎಂದು ತೋರುತ್ತದೆ ಆಗಾಗ ಸ್ನಾನ ಮಾಡುತ್ತಿದ್ದು ಉಂಟು ಎಂದು ಅನ್ನಿಸುತ್ತದೆ ಬಟ್ಟೆಗಳನ್ನು ಮಾತ್ರ ನಾನು ಕಾಣೆ ಬಟ್ಟೆ ಮಾತ್ರ ಎಂದು ಒಗಿತಿರ್ಲಿಲ್ಲ ಅಂತ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಾರಿ ಸುತ್ತಮುತ್ತ ಇದ್ದವರು ಆರಾರಾದರೂ ಮಾಸದ ಬಟ್ಟೆಗಳನ್ನು ಅಗಸನಿಗೆ ಕೊಟ್ರೆ ಉಂಟು ಇಲ್ಲದಿದ್ದರೆ ಇಲ್ಲ ಯಾರೋ ಮತ್ತೊಬ್ಬರೇ ಕೊಡಬೇಕು ಒಂದೊಂದು ದಿನ ಅವ್ರಿಗೇ ತೋರುವುದು ಬಟ್ಟೆಗಳೆಲ್ಲ ಏಕೋ ಕೊಳೆಯಾಗಿದೆಯವಲ್ಲ ಏಕೋ ಹಾಕ್ಕೊಂಡಿವ್ರೆ ಏಕೋ ಕೊಳೆಯಾಗಿದೆಯಲ್ಲ ಅನ್ನೋರು ನಮ್ಮಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಐದಾರು ಜೊತೆ ಧೋತ್ರಗಳನ್ನು ತರುವವರು ಇನ್ನೇನಪ್ಪ ಆರು ತಿಂಗಳು ಬಟ್ಟೆ ಆಯಿತಲ್ಲ ಆರು ತಿಂಗಳು ಬಟ್ಟೆ ಆಯ್ತಲ್ಲ ಆರು ತಂದದ್ದು ಆರು ತಿಂಗಳು ಆಯ್ತು ಆ ಆರು ಬಟ್ಟೆಗಳನ್ನು ಒಂದೊಂದು ಆದ್ರ ಮೇಲೆ ಒಂದೊಂದಂದು ಒಟ್ಟು ಮುಗಿಸುವರು ಅವುಗಳಲ್ಲಿ ಒಂದಾದರೂ ನೀರನ್ನು ಕಂಡಿದ್ದಿಲ್ಲ ನೀರಿಗೆ ಹಾಕೋದೇ ಇಲ್ಲ ಅವನ್ನ ಇದನ್ನು ತಮಾಷೆಯಲ್ಲಿದೆ ಬಿಜಾಪುರದಲ್ಲಿ ಸಾವಿಗಳ ಭಾಷೆ ಅಂತ ಒಂದಿದೆ ಅಲ್ಲೊಂಥರ ಮಾತು ಹಿಂದಿನೂ ಅಲ್ಲ ಉರ್ದೂನು ಅಲ್ಲ ಕನ್ನಡವೂ ವಿಚಿತ್ರ ಮಾತಾಡ್ತಾರೆ ಅವ್ರು ಮಾತಾಡೋದು ಹೇಗೆ ಅಂದರೆ ತುಂಬ ಸ್ವಲ್ಪದ್ರಲ್ಲಿ ತಪ್ಪು ಹೋಯ್ತು ಅಂತ ಹೇಳಬೇಕಲ್ಲ ನಾಬಳ್ಮೆ ಚುಕ್ಯ ಅಂತ ನಾನು ಮೊದ ಮೊದಲು ಏನೂ ತಿಳಿತಿರ್ಲಿಲ್ಲ ನಾಬಾಳ್ಮೆ ಚುಕ್ಯ ಅಂದರೆ ಈ ಹಿಂದಿನೋ ಯಾವುದಿದು ನಾಕು ಬೆರಳು ಅಂತ ತಪ್ಪು ಹೋಯ್ತು ಅಂತ ನಾಬಳು ನಾ ಬೆರಳು ಅಂದ್ರೆ ಅಂದ್ರೆ ತಪ್ಪು ಹೋಯ್ತು ಚುಗ್ಗಯ ಅಂತ ನಾಬಳ್ಮೆ ಚುಕ್ಯ ಅಂತ ಅವ್ರಲ್ಲೊಂದು ಥೇರಿ ಇತ್ತಂತೆ ಹೊಸ ಬಟ್ಟೆ ತೊಗೊಂಡ್ರೆ ನೀರಿಗೆ ಹಾಕಬಾರ್ದು ಅದನ್ನೇ ಹಾಕ್ಕೊಳ್ಳೋದು ಮೂರು ವರ್ಷ ಕರ್ಣನ್ ಕುಂಡ್ಲ ಇದ್ದಂಗೆ ಕವಚ ಅದು ಹಾಕ್ಕೊಂಡು ಹರಿದು ಹೋದ್ರೆ ಭಾಳ ದುಃಖ ಪಡ್ತಿದ್ರಂತೆ ನವಾಜ್ ಪಟ್ಯಾರೇ ಅಂತ ನವಾಜ್ ಪಟ್ ನವ ಅಂದರೆ ಹೊಸದು ಹೊಸದೇ ಹರಿದು ಹೋಯಿತು ಅಂತ ಹಾಕ್ಕೊಂಡ್ರದ್ದು ಮೂರು ವರ್ಷ ಅದು ನೀರಲ್ಲಿ ಹಾಕಲಿಲ್ಲಲ್ಲ ನೀರಲ್ಲಿ ಹಾಕದೇ ಹೋದ್ರೆ ಹೊಸದೇ ಅದು ಬಟ್ಟೆ ಇವ್ರದ್ದು ಹಾಗೆ ನವಾಜ್ ಪಟ್ಯಾನೇ ಇಲ್ಲ ಅಂದರೆ ಮೂರು ವರ್ಷ ಹಾಕ್ಕೊಂಡ್ರೂ ನೀರಲ್ಲಿ ಹಾಕಿ ಹೊಸ ಬಟ್ಟೆನೇ ಅದು ಹಾಗೆ ಹೇಳ್ತಾರೆ ಅವರು ಒಂದು ನೀರನ್ನು ಕಂಡದ್ದಿಲ್ಲ ಅಷ್ಟರಲ್ಲಿ ಎಂದಾದರೊಂದು ದಿನ ಯಾವುದೋ ಸಭೆಗೆ ಯಾರನ್ನೋ ದೊಡ್ಡ ಮನುಷ್ಯರು ನೋಡುವುದಕ್ಕೂ ಹೋಗಬೇಕಾದ ಸಂದರ್ಭ ಬಂದಾಗ ಯಾವ ಪಂಚ ಉಡಬೇಕು ಎಂಬ ಪ್ರಶ್ನೆ ಬರುವುದು ಆವಾಗ ಅವ್ರೇನು ಮಾಡ್ತಿದ್ರು ಬಹಳ ಚೆನ್ನಾಗಿದೆ ಆಗ ಉಟ್ಟು ಕೊಳೆಯಾಗಿತ್ತೆಂದು ಒಂದು ಕಡೆಗೆ ಒಟ್ಟು ಹಾಕಿದ್ದ ಪಂಚೆಗಳನ್ನೆಲ್ಲ ತಂದು ವರಸೆಯಾಗಿ ಅಲ್ಲಲ್ಲಿ ಗುಡ್ಡೆ ಹಾಕಿ ಆ ಗುಡ್ಡಿನ ಸಾರಿ ಎದುರಿಗೆ ನಿಂತು ಇದರಲ್ಲಿ ತೀರಾ ಕೊಳೆಯಾದದ್ದು ಯಾವುದು ಆ ಗುಡ್ಡ ತೀರಾ ಯಾವುದು ಎಂದು ಹುಡುಕಿ ಆ ಕೊಳೆಯಾದದ್ದನ್ನೆತ್ತಿ ಅದನ್ನೇ ಚೊಕ್ಕಟವಾದದ್ದು ಎಂದು ಧರಿಸಿಕೊಳ್ಳತಕ್ಕದ್ದು ಇದು ಒಂಥರ ಹಾಸ್ಯ ಅನಿಸುತ್ತೆ ಒಂದ್ಸಲ ಜೀವನ ಹೀಗೆ ಹೋಯ್ತಲ್ಲ ಅಂತೂ ಅನಿಸುತ್ತೆ ಅಲ್ವಾ ಎಂಥ ಶಕ್ತಿ ಇದು ನಾವು ಭಾಳ ಜನ ನೋಡ್ತೀವಿ ಜಗತ್ತಲ್ಲಿ ನಮ್ಮ ನಮ್ಮ ಮನೆ ಮನೆತನಗಳನ್ನು ನೋಡಿಕೊಂಡ್ರೆ ನಮ್ಮ ಮನೆತನದಲ್ಲಿ ಕೆಲವರು ಹಾಗಿದ್ರು ಎಂಥ ದೊಡ್ಡ ಶಕ್ತಿ ಏನು ಸಾಧನೆ ಮಾಡ್ಬೋದಾದವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಕೆಲವರು ಸ್ವಲ್ಪ ಸ್ವಲ್ಪ ಶಕ್ತಿ ಇದ್ದೋ ಅವ್ರ ಮೇಲಕ್ಕೆ ಹೋಗ್ಬಿಡ್ತಾರೆ ಯಾಕಾಯಿತು ಅಂತಂದರೆ ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ ಡಿ ವಿ ಜಿ ಬರೀ ವಾಕ್ಪಟುತ್ವದಿಂದ ಎಲ್ಲವನ್ನು ಸಾಧಿಸಲಾಗುವುದೆಂದು ತಿಳಿದಿದ್ದು ಅವರ ಭ್ರಾಂತಿಯಾಯಿತು ಬರೀ ಮಾತಿನಿಂದ ಎಲ್ಲ ಸಾಧನೆ ಮಾಡೋಕ್ಕಾಗ್ತದೆ ಅಂತ ತಿಳ್ಕೊಂಡಿದ್ವಲ್ಲ ಅದು ಭ್ರಾಂತಿ ಆಗ್ತದೆ ನೀವು ಮಾತಾಡೋಕ್ಕೆ ಚೆನ್ನಾಗಿ ಬಂದರೆ ಮಾತಾಡೋದಕ್ಕೆ ಅಷ್ಟೇ ಯಶಸ್ಸಾಗ್ತೀರಿ ಸಂಸ್ಥೆ ನಡೆಸಬೇಕಾದ್ರೆ ಬರೀ ಮಾತಿನಿಂದ ಆಗೋದಿಲ್ಲ ಆರ್ಗನೈಸೇಷನ್ ಎಬಿಲಿಟಿ ಇರಬೇಕಾಗತ್ತೆ ಜನರನ್ನು ತೊಗೋಬೇಕಾಗ್ತದೆ ಒಂದು ಡಿಸಿಪ್ಲಿನ್ ಬೇಕಾಗ್ತದೆ ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಕೊಡ್ಕೊಳ್ಳೋದಕ್ಕೆ ತಯಾರಿ ಇರಬೇಕು ಹಠ ಇದರ ಪ್ರಯೋಜನ ಇಲ್ಲ ಸಂಸ್ಥೆಗೆ ಕಟ್ಟಬೇಕಾದ್ರೆ ಇದೆಲ್ಲ ಇದ್ದವರು ಒಂದು ಸಂಸ್ಥೆ ಕಟ್ತಾರೆ ದೊಡ್ಡವರಾಗ್ತಾರೆ ನೀವು ಸಮಾಜದಲ್ಲಿ ಮಾತಾಡೋದು ನೋಡಿರ್ಬೇಕು ಜನ ಮಾತಾಡ್ತಾರೆ ಏನು ರೀ ನಮ್ಮ ಜೋಡೆ ಇದ್ದವನು ನಮ್ಮ ಜೊತೆ ಇದ್ದವನು ಏನೂ ಬರ್ತಿರ್ಲಿಲ್ಲ ಅವನಿಗೆ ನೋಡಿ ಹತ್ತಾರು ಸಂಸ್ಥೆ ಕಟ್ಬಿಟ್ಟಿದ್ದಾನೀಗ ಏನೂ ಬರ್ತಿರ್ಲಿಲ್ಲ ಅವನಿಗೆ ಅಂತ ಹೇಳೋದು ಕೇಳಿಲ್ವ ನಾವು ಎಷ್ಟೋ ಜನ ಕೇಳಿದ್ವಿ ಏನೂ ಪ್ರಯೋಜನ ಇಲ್ಲ ಅವ್ನು ಹೆಂಗೆ ಹತ್ತು ಸಂಸ್ಥೆ ಕಟ್ಟಿದ ನನಗ್ಯಾಕೆ ಆಗಲಿಲ್ಲ ನಾನು ಬರೀ ಮಾತಾಡಿಕೊಂಡೇ ಇದ್ದೆ ಅವ್ನು ಕಟ್ತಾನೆ ಕಟ್ತಾನೆ ಕಟ್ತಾನೆ ಅಂತ ಅವ್ನು ಕಟ್ಬಿಟ್ಟ ಅವನಲ್ಲಿ ಒಂದು ಶಕ್ತಿ ಇದೆ ಜನರನ್ನು ಕೂಡಿಸೋ ಶಕ್ತಿ ಇದೆ ಜನರ ಕೆಲಸ ಮಾಡಿಸೋ ಶಕ್ತಿ ಇದೆ ಆ ಶಕ್ತಿ ಇಲ್ಲದೆ ಹೋದರೆ ಈ ಸೃಜನಶೀಲತೆ ಇರುವಂಥ ದೊಡ್ಡ ಶಕ್ತಿ ಬಾಲ ಸರಸ್ವತಿ ಅವ್ರದು ಏನೇನೋ ಸಾಧನೆ ಆಗಬಹುದಾಗಿತ್ತು ಆ ಒಂದು ಆರ್ಗನೈಜೇಷನ್ ಇಲ್ಲದೆ ಹೋದ್ರಿಂದ ಅದಾಗಲಿಲ್ಲ ಅಂತ ಅದನ್ನು ಹೇಳೋದು ಮುಖ್ಯ ಉದ್ದೇಶ ಆಗಿತ್ತು ಅವ್ರದ್ದು ಮುಂದೆ ಒಂದು ಘಟನೆ ಬರೀತಾರೆ ಬಾಲ ಸರಸ್ವತಿಗಳ ಕಡೆ ದಿನಗಳು ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ ಅವರು ಸಾಹಸಿಗಳು ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪ ಇಟ್ಟುಕೊಂಡಿದ್ದರು ದೊಡ್ಡ ಸಾಧನೆ ಮಾಡಬೇಕು ಅಂತ ಅನೇಕ ಪತ್ತೆದಾರಿಕ ಕಥೆಗಳನ್ನು ಬರೆದು ನೋಡಿ ಸಂಗೀತ ಸಾಹಿತ್ಯ ವ್ಯಾಕರಣ ಎಲ್ಲ ಚೆನ್ನಾಗಿ ತಿಳ್ಕೊಂಡಂಥ ಮನುಷ್ಯ ಪತ್ತೆದಾರಿ ಕಾದಂಬರಿ ಬರೆದರು ಅಂದರೆ ಏನಾದರೂ ಬ ಮಾಡುವಂಥ ಶಕ್ತಿ ಇತ್ತು ಆದರೆ ಶಕ್ತಿ ಅದನ್ನು ಒಂದು ತಮಾಷೆ ಹೇಳ್ತಿರ್ತೀನಿ ಈ ಬ್ಯಾಟ್ರಿ ಇದ್ದ ಹಾಗೆ ಅಂತ ಒಂದು ಬ್ಯಾಟ್ರಿ ಹಚ್ಚಿಬಿಟ್ರೆ ಲೈಟ್ ಹಿಂಗೆ ಹೋಗುತ್ತೆ ಮೇಲೆ ಆದರೆ ಅದೇ ಒಂದು ಲೇಸರ್ ಬೀಮ್ ಆದರೆ ಸೀದಾ ಹಿಂಗೆ ಹೋಗುತ್ತೆ ಆ ಲೇಸರಿಗೆ ಕಬ್ಬಿಣವನ್ನು ಕತ್ತರಿಸುವಂಥ ಶಕ್ತಿ ಇದೆ ಅದೇ ಬೆಳಕಿನ ಕಿರಣ ಅದು ಒಂದು ಕಡೆಗೆ ಏಕೀಭವನ ಆದಾಗ ಕಬ್ಬಿಣ ಕತ್ತರಿಸುವಂಥ ಶಕ್ತಿ ಬರ್ತದೆ ಏಕೀಭವನ ಆಗದೆ ಹೋದರೆ ಅದು ಚದುರಿ ಹೋಗಿಬಿಡ್ತದೆ ಏನೂ ಕೆಲಸ ಆಗಲ್ಲ ಅದರಿಂದ ಹಾಗೆ ಯಾವ ಮನುಷ್ಯ ತನ್ನ ಶಕ್ತಿಗಳನ್ನೆಲ್ಲ ಏಕೀಭವಿಸಿ ಒಂದು ಗಮನ ಕಡೆ ಇರ್ತಾನೋ ನನಗೊಂದು ಡಿ ವಿ ಜಿ ಮಾತಾದ ನೆನಪು ಬರ್ತದೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಒಂದು ತತ್ವ ಹಿಡ್ಕೋಬೇಕು ಗಟ್ಟಿಯಾಗಿ ಅದಕ್ಕೆ ಹಗಲು ರಾತ್ರಿ ಅದಕ್ಕೋಸ್ಕರ ದುಡಿದ್ರೆ ಮಾತ್ರ ಒಂದು ದೊಡ್ಡ ಸಾಧನೆ ಆಗ್ತದೆ ಎಲ್ಲವನ್ನೂ ಮಾಡ್ತೀನಿ ನನ್ನ ಶಕ್ತಿ ಎಲ್ಲ ಚದರಿ ಹೋಗ್ಬಿಟ್ಟು ಏನೂ ಸಾಧನೆ ಆಗದಂಗೆ ಆಗ್ತದೇನೋ ಹೇಳ್ತಾರೆ ಪತ್ತೆಧಾರಿ ಕಾದಂಬರಿ ಬರೆದ್ರು ಹೆಸರೆನ್ ತಿಂತವು ದುಷ್ಟಚತುಷ್ಟಯ ಹೆಂಗಸು ಎಂದರೆ ಹೆಂಗಸು ಇತ್ಯಾದಿ ಕಾದಂಬರಿಗಳು ಒಳ್ಳೆಯ ಸ್ವಾರಸ್ಯವುಳ್ಳ ಕಥೆಗಳು ಚೆನ್ನಾಗಿ ಮಾರಾಟವೂ ಆಯಿತು ಆದರೂ ಅವುಗಳ ಗುಣಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ ಬರೆಯೋ ಶಕ್ತಿ ಇದೆ ಅದು ಮಾರಾಟ ಮಾಡೋ ಶಕ್ತಿ ಇಲ್ಲ ಬಾಲ ಸರಸ್ವತಿಗಳು ಬಹುಜನರ ಮೆಚ್ಚಿಗೆ ಪಡೆದಿದ್ದಾರಾದ್ದರಿಂದ ಅವರ ಪ್ರಯತ್ನವು ಒಂದು ರೂಪಕ್ಕೆ ಬಂತು ಅವರು ಮೆಚ್ಚುಕೊಳ್ಳುವಂಥವ್ರು ಸುಮಾರು ಜನ ಸೇರಿ ಒಂದು ಕೆಲಸ ಮಾಡಿದರು ಅದು ಗ್ರಂಥ ವ್ಯಾಖ್ಯಾನ ಮುದ್ರಣಾಲಯ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿದರು ಆದರೆ ಬಹಳ ಆಸೆ ಇತ್ತು ಅವ್ರದ್ದು ಒಳ್ಳೊಳ್ಳೆ ಗ್ರಂಥಗಳನ್ನು ಮುದ್ರಣೆ ಮಾಡಬೇಕು ಪ್ರಚಾರ ಮಾಡಬೇಕು ಅಂತ ಆಸೆ ಇತ್ತು ಅದು ಯಾವುದೂ ಗಟ್ಟಿ ಆಗೊಳಲಿಲ್ಲ ಕಡೆಯಲ್ಲಿ ಒಂದು ದಿನ ಇದು ಮನಸ್ಸಿಗೆ ಮುಟ್ಟುವಂಥ ಮಾತು ಕೊನೆಗೆ ಕಡೆಯಲ್ಲಿ ಒಂದು ದಿನ ನನ್ನ ಮನೆಗೆ ಬಂದರು ಬಾಲ ಸರಸ್ವತಿಯವರು ಆಗ ನಾನು ಯಾವುದೋ ಕಾರಣದಿಂದ ಕುಗ್ಗಿದವನಾಗಿದ್ದೆ ಇವರು ಮನಸ್ಸಿಗೆ ನಿರಾಶೆ ಆಗಿದೆ ಯಾವುದೋ ಘಟನೆಯಿಂದ ನಮ್ಮ ನಮ್ಮ ಕಷ್ಟಗಳನ್ನು ನಿರಾಶೆಗಳನ್ನು ಕುರಿತು ಮಾತನಾಡಿಕೊಂಡೆವು ಆಗ ಬಾಲ ಸರಸ್ವತಿಗಳು ಹೀಗೆ ಹೇಳಿದರು ಮಾತು ಸ್ವಲ್ಪ ಕೆಟ್ಟ ಅನಿಸುತ್ತೆ ಹೊರಟ ಮಾತು ಅನಿಸುತ್ತೆ ಮುದುಕರಾಗಿದ್ದಾರೆ ಬಾಲ ಸರಸ್ವತಿಯವರು ಡಿ ವಿಜಿಗೆ ಹೇಳ್ತಾರಂತೆ ಏನಯ್ಯ ಆ ಎಷ್ಟೋ ವರ್ಷಗಳ ಹಿಂದೆ ದಿನದಿನವೂ ಮಠಮಟ ಮಧ್ಯಾಹ್ನ ಆ ಕೊಳದಲ್ಲಿ ನಿಂತುಕೊಂಡು ಮಾತನಾಡಿಕೊಳ್ಳುತ್ತಿದ್ದುದು ಮರೆತಿಯಾ ನೀನು ಮಾತಾಡ್ತಿದ್ವಲ್ಲ ಕುತ್ಕೊಂಡಲ್ಲಿ ಮಧ್ಯಾಹ್ನ ಬಿಸಿಲಲ್ಲಿ ಏನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದೆಲ್ಲ ಪ್ಲ್ಯಾನ್ ಹಾಕಿದೀವಲ್ಲ ಹೀಗೆ ಮಾಡಿದರೆ ಹಾಗಾಗುತ್ತದೆ ಹಾಗೆ ಮಾಡಿದರೆ ಹೀಗಾಗುತ್ತದೆ ಎಂದೆಲ್ಲ ಕಟ್ಟಿದೀವಲ್ಲ ಮನಸ್ಸಿನ ಉಪ್ಪರಿಗೆಗಳನ್ನು ಇದು ಕೊನೆಗೆ ಬಂದಾಗ ಮಾಡ್ತೀನಿ ಅಂತ ಹೋದ ಕೆಲಸ ಆಗದೆ ಹೋದಾಗಾದಂಥ ನಿರಾಸೆ ಇದೆ ಏನೇನು ಮಾಡ್ತೀನಿ ನಿಂತ್ಕೊಂಡು ಎಲ್ಲ ಕಟ್ತೀವಿ ಅಂತ ಹೇಳಿ ಈ ಹೊತ್ತು ವಿಧಿ ಅಣಕಿಸಿ ಹೇಳುತ್ತಿದ್ದಾನೆ ವಿಧಿ ಅಣಕಿಸಿ ಹೇಳುತ್ತಿದ್ದಾನೆ ಸೋಳೆ ಮಕ್ಕಳರ ಆ ಹೊತ್ತು ಮಧ್ಯಾಹ್ನ ಸೂರ್ಯ ಸಾಕ್ಷಿಯಾಗಿ ಏನೇನೋ ಮಾಡ್ಕೊಳ್ಬೇಕಂದ್ರಲ್ಲ ಈಗ ನಡೆಸಿ ಅವನೆಲ್ಲ ಅಂತ ವಿಧಿ ಹೇಳ್ತಾನೆ ನಮಗೆ ಅಂತ ಅವಾಗೆಲ್ಲ ಮಾತಾಡ್ಕೊಂಡ್ರಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಪ್ರತಿದ್ ಮಾಡಿದ್ರಲ್ಲ ಸೂರ್ಯ ಸಾಕ್ಷಿಯಾಗಿ ಇವತ್ತೆಲ್ಲ ನಡೆಸಿ ನೋಡೋಣ ಧೈರ್ಯ ಇದ್ದರೆ ಅದನ್ನು ಅಂತ ಹೇಳ್ತಾನೆ ಅಂಥೇಳಿಬಿಟ್ಟು ನಾವು ಆ ಮಾಡಿದ ಕರ್ಮ ಈ ಹೊತ್ತು ಬೆನ್ನಟ್ಟಿ ಬಂದಿದೆ ಶಕ್ತಿ ಇಲ್ಲದೆ ಏನೇನು ಆಸೆ ಇಟ್ಕೊಂಡಿದ್ವಲ್ಲ ನಾವು ಅದೆಲ್ಲ ಬೆನ್ನಟ್ಟಿ ಬಂದಿದೆ ಈಗ ಅಂಥೇಳಿ ಬಾಲ ಸರಸ್ವತಿಗಳು ಈ ವೇಳೆಗೆ ತುಂಬ ಮುದುಕರಾಗಿದ್ದರು ದುರ್ಬಲರಾಗಿದ್ದರು ಎಂಥ ವ್ಯಕ್ತಿ ಚಿತ್ರ ಅಲ್ವ ಕಂಡು ಮುಂದೆ ಶಕ್ತಿ ಒಂದು ಸಂಸ್ಥೆ ಶಕ್ತಿ ಅವರ ಜೊತೆಗೆ ಒಂದು ಸಂಕಲ್ಪ ಶಕ್ತಿ ಅವ್ರ ಜೊತೆ ಅವ್ರ ಸಂಕಲ್ಪ ಶಕ್ತಿ ಅವರ ಜ್ಞಾನದ ಜೊತೆಗೆ ಒಂದು ಸಂಸ್ಥಾಶಕ್ತಿ ಒಂದು ಏನಾದರೂ ಇದ್ದಿದ್ದರೆ ಎಂಥ ಅದ್ಭುತ ಸಾಧನೆ ಆಗಿರೋದು ಅಂತ ಅನಿಸುತ್ತೆ ಇದಾದ ನಂತರ ಇನ್ನೊಬ್ಬ ಮಹಾನ್ ವಿದ್ವಾಂಸರ ಬಗ್ಗೆ ಹೇಳ್ತಾರೆ ಡಿ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಅಂತ ಅವರ ಸಹೃದಯತೆ ಮತ್ತು ಅವರ ವಿದ್ವತ್ತಿನ ಬಗ್ಗೆ ಮಾತೇಳ್ತಾರೆ ಇದಾದಂಥ ಘಟನೆ ಎಷ್ಟು ಚೆನ್ನಾಗಿ ನ್ಯಾರೇಟ್ ಮಾಡ್ಕೊಂಡು ಬರ್ತಾರೆ ಫ್ಲಾಶ್ ಬ್ಯಾಕಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸುಮಾರಿನಲ್ಲಿ ಒಂದು ದಿವಸ ಇವರು ಗುರುಗಳಾದಂಥ ಕಾಶಿ ರಾಘವೇಂದ್ರ ಆಚಾರ್ಯರು ಮಾತಾಡಿದ್ವಲ್ಲ ಅವ್ರ ಬಗ್ಗೆ ಅವರು ಹುಡುಗರನ್ನೆಲ್ಲ ಕರೆದಂತ ಶಿಷ್ಯರ್ನೆಲ್ಲ ಕರೆದಂತ ಹೇಳಿದಂತೆ ಎಲ್ಲ ಲಕ್ಷ ಇಟ್ಟು ಕೇಳಿ ಹುಡುಗರಿಗೆಲ್ಲ ಹೇಳಿದ್ದು ಇನ್ನು ನಾಲ್ಕೈದು ದಿವಸದೊಳಗಾಗಿ ವಿಶ್ವಶ್ವ ವಿಶ್ವೇಶ್ವರ ಶಾಸ್ತ್ರಿಗಳು ಈ ಊರಿಗೆ ದಯಮಾಡಿಸ್ತಾರೆ ಅವ್ರ ಮಗನ ಮದುವೆಗೋಸ್ಕರ ಅವರು ಬೆಂಗಳೂರಿಂದ ಬರುತ್ತಾರೆ ಮಹಾವಿದ್ವಾಂಸರವರು ಹುಡುಗರಿಗೆಲ್ಲ ವಾರ್ನಿಂಗ್ ಕೊಡೋದು ಅವ್ರೆದರಿಗೇನಾದರೂ ನೀವು ಚೇಷ್ಟೆ ಮಾಡಿರಿ ಇವ್ರು ಚೇಷ್ಟೆ ಮಾಡೋರು ಎಲ್ಲರೂ ಅವ್ರೆದರಿಗೇನಾದರೂ ಚೇಷ್ಟೆ ಮಾಡಿರಿ ಗುಡಿಯಾಗೋ ಮದುವೆ ಮನೆಯಾಗೋ ಏನಾದರೂ ಶಾಸ್ತ್ರ ವಿಚಾರ ಬಂದರೆ ನೀವು ಆ ಪ್ರಸಕ್ತಿಗೆ ಬರಬೇಡಿ ಶಾಸ್ತ್ರದ ಮಾತಾಡ್ಬೇಕಾದ್ರೆ ನೀವು ತಲೆ ಹಾಕಬೇಡಿ ಇದ್ರೊಳಗೆ ಬಾಯಿ ಮುಚ್ಚಿಕೊಂಡಿರಿ ವಿಶ್ವೇಶ್ವರ ಶಾಸ್ತ್ರಗಳ ಮುಂದೆ ಬಾಲ ಬಿಚ್ಚಿದ್ರೆ ಹುಲಿ ಬಾಯಿ ಹೊಕ್ಕಾಂಗ ಹುಲಿ ಬಾಯಿ ಹೊಕ್ಕ ಹಾಗೆ ಅಂತ ಹೇಳಿದ್ರೆ ಅದು ಡಿವಿಶ್ ಹೇಳ್ತಾರೆ ನಾನು ಆಗ ಹುಡುಗ ಯಾವ ಶಾಸ್ತ್ರದ ಗಂಧವೂ ಇರಲಿಲ್ಲ ಮತ್ತು ವಿಶ್ವೇಶ್ವರ ಶಾಸ್ತ್ರಗಳ ಹೆಸರನ್ನು ಕೂಡ ಮುಂಚೆ ಕೇಳಿದ್ದವನಲ್ಲ ಇದು ಯಾವಾಗಲೂ ಹಿಂಗೆ ಆಗ್ತದೆ ಇದು ನಾವು ಕೆಲವೊಂದು ಸಲ ಮೊದಲು ಪ್ರಿಪೇರ್ ಮಾಡೋದಕ್ಕೆ ಹೇಳಿಡ್ತೀವಿ ನಾಳೆ ಇಂಥವ್ರು ಬರ್ತಾರೆ ಅವ್ರು ಹಿಂಗಿರ್ತಾರೆ ಹುಡುಗರಿಗೆಲ್ಲ ಹೇಳಿಡ್ತೀವಿ ಹಿಂಗಿರ್ತಾರೆ ಹಿಂಗಿರ್ತಾರೆ ಹಿಂಗಿರ್ತಾರೆ ಅಂತ ಒಂದು ಸಲ ಅದು ಅನುಕೂಲನೂ ಉಂಟು ಅನಾನುಕೂಲನೂ ಉಂಟು ಭಾಳ ತಯಾರಿ ಮಾಡಿದರೆ ಅದು ಹೌದು ಅಲ್ಲೋ ಅಂತ ಪರೀಕ್ಷೆ ಹೊರಡ್ತಾರೆ ಹುಡುಗರು ಅದು ಬೀಚಿದೊಂದು ಭಾಳ ಫೇಮಸ್ ಇದೆಯಲ್ಲ ಸ್ನೇಹಿತ ಮರುದಿಸ ಬರ್ತಾನೆ ಅಂಥೇಳಿ ಮಗ ಭಾಳ ಮಿಶ್ಯೂಸ್ ಹುಡುಗ ಉಪದ್ವ್ಯಾಪಿ ಅಪ್ಪ ಹೇಳಿದಂತೆ ಮಗನಿಗೆ ನಾಳೆ ನನ್ನ ಸ್ನೇಹಿತ ಊಟಕ್ಕೆ ಬರ್ತಾನೆ ನೀನು ಮಾತಾಡೋಕ್ಕೆ ಹೋಗ್ಬೇಡ ಅವ್ರ ಮೂಗಿನ ಬಗ್ಗೆ ಅಂತೂ ಏನೂ ಮಾತಾಡಬೇಡ ನೀನು ಅಂತ ಹೇಳಿದ್ರಂತೆ ಹೇಳಿದ ತಕ್ಷಣ ಇವನು ಯಾಕೆ ಅಂತ ಕೇಳ್ದೆ ಏನಿಲ್ಲ ಅವ್ರ ಮೂಗಿನ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ರಂತೆ ಆಯಿತು ಅಂದರು ಅಪ್ಪ ಮಗ ಎಲ್ಲಿ ಕೂತಿದ್ದಾರೆ ಅತಿಥಿಗಳ ಮುಂದೆ ಕೂತ್ಕೊಂಡ್ರು ಆ ಹುಡುಗ ಊಟ ಮಾಡ್ತಾ ಅವ್ರ ಮೂಗೇ ನೋಡ್ತಾ ಇದ್ದ ಅಪ್ಪನಿಗೆ ಹೆದರಿಕೆ ಏನು ಮಾತಾಡ್ಬಿಡ್ತಾನೋ ಅಂತ ಹೇಳಿ ಅರ್ಧ ಊಟ ಆಗಿದೆ ಅಪ್ಪನ ಕೇಳಿದ ಮಗ ಅಪ್ಪ ನೀ ಅವ್ರ ಮೂಗಿನ ಬಗ್ಗೆ ಮಾತಾಡಬೇಡ ಅಂದಿದ್ದಿ ಆದರೆ ಮಾತಾಡೋಕ್ಕೆ ಮೂಗೇ ಇಲ್ಲ ಅವ್ರಿಗೆ ಏನೋ ಕಾರಣಕ್ಕೆ ಮೂಗು ಕತ್ತರಿಸಿದೆ ಅವ್ರದ್ದು ಪಾಪ ಅದಕ್ಕೆ ಇವ್ರು ಮೂಗೆ ಮೂಗಿನ ಬಗ್ಗೆ ಮಾತಾಡಬೇಡ ಅಂದಿದ್ದೆ ಅಲ್ಲ ಮೂಗೇ ಇಲ್ಲ ಇದು ಹೇಳಿದೆ ತಪ್ಪಾಗ್ಬಿಡುತ್ತೆ ಇವ್ರು ಹಂಗೆ ಹೇಳಿಬಿಟ್ರು ಅವ್ರ ಎದುರಿಗೇನಾದರೂ ಬಾಲ ಬೆಚ್ಚಿದ್ರೆ ಹುಲಿ ಬಾಯಿಯೊಳಗೆ ಹೋದ ಹಾಗೆ ಅಂತ ಹೇಳಿಬಿಟ್ಟಿದ್ರು ಅವ್ರ ಹೆಸರು ಕೇಳಿಲ್ಲ ಮೊದಲು ಅವ್ರು ಯಾರು ಅಂತೂ ಗೊತ್ತಿಲ್ಲ ಆದರೆ ಅವ್ರು ಹೇಳೋದಂಗಿದೆ ನೋಡಿ ಹುಲಿಯ ಬಾಯಿ ಎಂಬ ಉಪಮಾನ ಮನಸ್ಸಿನಲ್ಲಿ ಕೂತಿದ್ರು ಆ ವ್ಯಕ್ತಿಯನ್ನು ನೋಡಲೇಬೇಕೆಂಬ ಕುತೂಹಲ ಉಂಟಾಯಿತು ಆ ಹುಲಿಯ ಬಾಯಿ ಅಂದರೆ ಹೇಗಿರಬೇಕು ಅವರು ನೋಡಬೇಕು ಅಂತ ಮೇಲೆ ಹೇಳಿದ ಮದುವೆ ಬಹು ಚೆನ್ನಾಗಿ ನಡೀತು ಶಾಸ್ತ್ರಿಗಳ ಮಗ ಅವನು ಸಂಸ್ಕೃತ ಪಂಡಿತ ಕಾಶಿ ಪಾಶಿಪತಿ ಶಾಸ್ತ್ರಿ ಅಂತ ಅವನು ಇಂಜಿನಿಯರ್ ಬೇರೆ ಆಗಿದ್ದ ಒಳ್ಳೆಯ ಕೆಲಸದಲ್ಲಿದ್ದ ಈಗ ಈ ಕಥಾ ಸರಿಸರದ ಹಾಗೆ ಒಂದು ಕಥೆ ಮತ್ತೊಂದು ಕತೆ ಹೆಂಗೆ ಹೋಗ್ತದೆ ಅಂತ ಅವನ ಹುಡುಗೀನ ಕೊಟ್ಟವ್ರು ಯಾರು ವಿಶೇಷಶಾಸ್ತ್ರಗಳ ಬೀಗರು ಯಾರು ಅಂದರೆ ಅವರು ಲಕ್ಷ್ಮೀ ನರಸಪ್ಪ ಅಂತ ಮೇಷ್ಟ್ರಾಗಿದ್ದವರು ಊರಲ್ಲಿ ಆ ಮಗು ಮಗಳ ಹೆಸರು ಲಕ್ಷ್ಮೀ ನರಸಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ನನ್ನ ಅಕ್ಕ ಇದ್ದಂಗಿದ್ದು ನನಗಿಂತ ಎರಡು ಮೂರು ವರ್ಷ ದೊಡ್ಡವಳಾಕೆ ಆಕೆ ಮದುವೆ ಬಹಳ ಸಾತ್ವಿಕರು ಲಕ್ಷ್ಮೀ ನರಸಪ್ಪನವರು ಅವ್ರ ಜೊತೆಗೆ ಮಾಡಿದಾರಲ್ಲ ಬೀಗತನ ಮಾಡಿದ್ದಾರೆ ಈಗ ಅವ್ರ ಮನೇಲಿ ಒಂದು ವಿಶೇಷ ಡಿ ವಿ ತುಳಸಿ ಗಿಡ ಅಂತ ಲಕ್ಷ್ಮೀ ನರಸಪ್ಪನವ್ರು ನೆನಪು ಯಾಕೆ ಆಗ್ತಂದ್ರೆ ತುಳಸಿ ಗಿಡ ಇತ್ತಂತೆ ಅಷ್ಟು ದೊಡ್ಡ ತುಳಸಿ ಗಿಡ ನಾ ಜೀವನದಲ್ಲಿ ಇದುವರೆಗೂ ನೋಡಿಲ್ಲ ಒಂದೊಂದು ಟೊಂಗೆ ಹೆಬ್ಬಟ್ಟಿಗಾತ್ರ ದಪ್ಪ ಇರ್ತಿತ್ತಂತೆ ಅಕಸ್ಮಾತ್ ಏನಾದರೂ ತುಳಸಿ ಮಣಿ ಮಾಡಬೇಕಂದರೆ ತೆ್ಯೋದಕ್ಕೆ ಅದು ಒಳ್ಳೆಯದಾದಂಥ ತುಳಸಿ ಗಿಡ ಅಷ್ಟು ದೊಡ್ಡ ತುಳಸಿ ಗಿಡ ಇವ್ರು ರೋಗ ಕೇಳೋರಂತೆ ಇಷ್ಟು ದೊಡ್ಡ ತುಳಸಿ ಗಿಡ ಹೇಗಾಯಿತು ನಿಮ್ಮಲ್ಲಿ ಅಂತ ಅದಕ್ಕೆ ನಾವು ಒಂದು ವಿಶೇಷ ಪೋಧಿ ಮಾಡ್ತೀವಿ ಅಂತ ಅಂತ ಏನೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಏನದು ಅಂತ ಕೇಳಿದ್ರೆ ಹೇಳ್ತಿರ್ಲಿಲ್ಲ ಅಂತವರು ಆದರೆ ತುಳಸಿ ಗಿಡ ಮಾತ್ರ ಚೆನ್ನಾಗಿತ್ತು ಯಾಕೆ ನನಗೆ ಲಕ್ಷ್ಮೀನರಸಪ್ನವ್ರ ಹೆಸರು ನೆನಪಾಯಿತು ಅಂತ ಡಿ ಹೇಳ್ತಾರೆ ಲಕ್ಷ್ಮೀ ನರಸಪ್ಪನವರು ಸೋದರ ಮಾವ ಒಬ್ಬರಿದ್ದರು ಅವ್ರ ಹೆಸರು ಸುಬ್ರಾಮಯ್ಯನೋ ಅಥವಾ ರಾಮಸುಬ್ಬಯ್ಯ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ ಆ ಹೆಸರು ದೊಡ್ಡ ವಿದ್ವಾಂಸರಂತೆ ಅವರು ಲಕ್ಷ್ಮೀ ನರಸಪ್ಪನ ಸೋದರ ಮಾವ ಅವರೇ ಇವ್ರನ್ನ ಬೆಳೆಸಿದ್ದು ಲಕ್ಷ್ಮೀ ನರಸಪ್ಪನ ಬೆಳೆಸಿದ್ದು ಅರುವತ್ತು ವಯಸ್ಸಾದಾಗ ಅವರು ಹೆಂಡತಿ ತೀರ್ಕೊಂಡ್ರು ರಾಮಸುಬ್ಬಯ್ಯನವರು ಹೆಂಡತಿ ತೀರ್ಕೊಂಡ್ರು ಮಕ್ಕಳಿರಲಿಲ್ಲ ಅವ್ರು ಏನು ಮಾಡಿದರು ಅಂದರೆ ಒಂದು ವೈರಾಗ್ಯ ಬಂತು ಮನೇಲಿ ಏನು ಯಾರಿಲ್ಲಲ್ಲ ಏನು ಮಾಡೋದು ಅಂತ ಹೇಳಿ ಮನೆಯಲ್ಲಿರುವಂಥ ಎಲ್ಲ ತಪ್ಪಲೆ ಬಿಂದಿಗೆ ಮೊದಲಾದ ಪದಾರ್ಥಗಳನ್ನೆಲ್ಲ ದೇವಸ್ಥಾನಗಳಿಗೂ ಸತ್ರಗಳಿಗೂ ಬಡಬ್ರಾಹ್ಮಣರಿಗೂ ದಾನ ಮಾಡಿ ಕೈ ತೊಳೆದುಕೊಂಡು ತಮ್ಮಲ್ಲಿ ಉಳಿದಿದ್ದ ಕೊಂಚ ನಗದನ್ನು ತೆಗೆದುಕೊಂಡು ಹೋಗಿ ಕಾಶಿಗೆ ಹೋದರು ಅಲ್ಲೇ ಸ್ವಲ್ಪ ಸನ್ಯಾಸ ತೊಗೊಂಡ್ಬಿಟ್ರಂತೆ ಅಲ್ಲೇ ಇದ್ಬಿಟ್ರು ಆದರೆ ಸೋದರ ಅಳಿಗೆ ಪಾಪ ತುಂಬ ನೆನಪಾಗೋದು ಸೋದರ ಮಾವ ಅಂತ ನಾನು ಬೆಳೆಸಿದಂಥ ಸೋದರ ಮಾವ ಮೇಲೆ ಮೇಲೆ ಬರೀ ಪತ್ರ ಬರೀತಿದ್ರಂತೆ ಬಂದ್ಬಿಡು ಬಂದ್ಬಿಡು ನನ್ನ ಜೊತೆಗೆ ಇರಬೇಕು ಅಂತ ಅದಕ್ಕೆ ಸ್ವಾಮಿಗಳು ತಾವು ಹಾಗೆ ಬರತಕ್ಕದ್ದಲ್ಲವೆಂದು ಮಮತಾ ಬಂಧನಗಳು ತಮಗೆ ಯುಕ್ತವಲ್ಲವೆಂದು ಹೇಳಿ ಸಮಾಧಾನದ ಕಾಗದಗಳನ್ನು ಬರೆಸಿದರು ಬರೋಕ್ಕಾಗೋದಿಲ್ಲ ಅಂತ ಆದರೆ ಸೋದ್ರಹಳಿಯ ಬಿಡ್ತಾಯಿಲ್ಲ ಇವರಿಗೆ ಸಮಾಧಾನವಾಗಲಿಲ್ಲ ಆದ್ದರಿಂದ ಮತ್ತೆ ಮತ್ತೆ ಪೇಚಾಡಿ ಕಾಗದ ಬರೆದರು ಬರಲೇಬೇಕು ಅಂತ ಹಠ ಮಾಡಿ ಬರೆದ್ರಂತೆ ಅದಕ್ಕೆ ಅವ್ರು ಬಂದರು ಅದನ್ನು ಡಿ ವಿ ಜೆ ಎಸ್ ಚೆನ್ನ ಹುಡುಗಾಗಿದ್ದವ್ರು ಇವರು ಅದು ನೆನಪು ಹೇಗಿದೆ ನೋಡಿ ಅವ್ರಿಗೆ ಕಡೆಗೆ ಸ್ವಾಮಿಗಳೇ ಕಣಿಕರಿಸಿ ಮುಳುಬಾಗಿಲಿಗೆ ಬಂದರು ಮೂರು ದಿನ ಸತ್ರದಲ್ಲಿ ತಂಗಿದ್ದರು ಸನ್ಯಾಸಿಗಳು ಹಾಗೆ ಸತ್ರದಲ್ಲಿ ಇರಬೇಕಲ್ಲ ಆ ಥರ ಮೂರು ದಿನ ರಾತ್ರಿ ಎಂದಿನಂತೆ ಮಲಗಿದರು ನಾಲ್ಕನೇ ದಿನ ಬೆಳಗ್ಗೆ ಎಂಜಿನಂತೆ ಹೇಳಲಿಲ್ಲ ರಾತ್ರಿ ಯಾವಾಗಲೋ ಕಳೆಬರವನ್ನು ತ್ಯಜಿಸಿದ್ದರು ನಿದ್ದೆಯಲ್ಲೇ ಹೋಗ್ಬಿಟ್ಟು ಪ್ರಾಣ ಬಳಿಕ ಕಳೆಬರವನ್ನು ಮುಳುಬಾಗಲು ಪೂರ್ವ ಊರಿನ ಪೂರ್ವ ಕಡೆಗೆ ಸುಮಾರು ಅರ್ಧ ಮುಕ್ಕಾಲು ಮೈಲಿ ಆಚೆ ಇರುವ ಶಂಕರತೀರ್ಥವೆಂಬ ದೊಡ್ಡ ಪುಷ್ಕರಣಿಯ ದಕ್ಷಿಣ ಪಾರ್ಶ್ವದಲ್ಲಿ ಸಮಾಧಿ ಮಾಡಿದ್ದಾಯಿತು ಅದು ಕಣ್ಮುನ್ ಕಟ್ಟಿದಂಗಿದೆ ದೇವಿಜಿಗತ್ತು ಆ ಸಮಾಧಿಯ ಮೇಲೆ ಒಂದು ಮಣ್ಣು ದಿಬ್ಬ ಇದ್ದದ್ದನ್ನು ನಾನು ಕಂಡಿದ್ದೇನೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೇನೆ ಕೂಡ ನಾನು ಹೇಳುತ್ತಿರುವ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ಮಾತನಾಡಿ ಇದು ಇದು ಕೊನೆಗೆ ಹೇಳ್ತೀನಲ್ಲ ಡಿ ವಿ ಸ್ಪೆಷಾಲಿಟಿ ಒಂದು ವರ್ಣನೆ ಮಾಡಿಬಿಟ್ಟು ಕೊನೆ ನಮಗೆ ಅನುಕೂಲ ಆಗುವಂಥ ಮಾತನ್ನು ಹೇಳುತ್ತಾರೆ ನಾನು ಹೇಳುತ್ತಿರುವ ಕಾಲದಲ್ಲಿ ಸಮಾಜದಲ್ಲಿ ಉತ್ತಮರೆನಿಸಿದವರು ಲಕ್ಷ್ಯದಲ್ಲಿರಿಸಿಕೊಂಡದ್ದು ಐಶ್ವರ್ಯವನ್ನಲ್ಲ ಈಶ್ವರ ಸನ್ನಿಧಿಯನ್ನು ಲಕ್ಷ್ಮೀ ನರಸಪ್ಪನವರ ಸಂಬಳ ತಿಂಗಳಿಗೆ ಏಳು ರೂಪಾಯಿ ಇರಬಹುದು ಆಗ ತಿಂಗಳಿಗೆ ಏಳು ರೂಪಾಯಿ ಇರಬಹುದು ಅವರ ಮನಸ್ಸಿನ ನಿರ್ಮಲತೆಯು ಭೂತದೆಯೂ ಸಂತೋಷವು ಈ ಹೊತ್ತು ಐದು ಸಾವಿರ ರೂಪಾಯಿ ಸಂಬಳ ಪಡೆಯುವವ್ರಿಗೂ ದುರ್ಲಭವಾದದ್ದು ಅಂದರೆ ಮನಸ್ಸಿನ ನಿರ್ಮಲತೆಗೂ ಆದಾಯಕ್ಕೂ ಏನೂ ಸಂಬಂಧ ಇಲ್ಲ ಲಕ್ಷಗಟ್ಟಲೆ ಬಂದರೂ ಕೂಡ ಕೊರಗಿರುವಂಥವ್ರು ಇರ್ತಾರೆ ಏನೂ ಇಲ್ಲದೆ ಸಂತೃಪ್ತಿಯಾಗಿರುವಂಥವ್ರು ಇರ್ತಾರೆ ಈ ಮನಸ್ಸಿನ ಸಂತೃಪ್ತಿ ಅನ್ನುವಂಥದ್ದು ಐಶ್ವರ್ಯದಿಂದ ಬರೋದಿಲ್ಲ ಅಂಥವರ್ಗಕ್ಕೆ ಸೇರಿದವರು ಲಕ್ಷ್ಮೀ ನರಸಪ್ಪನವರು ಅಂತ ಮತ್ತೆ ಡಿ ವಿಜನ್ ಅನ್ಪಾಯ್ತು ಕತೆ ಬಿಟ್ಟು ಆ ಕಡೆ ಹೋಗಿದ್ದೀನಿ ಮದುವೆದು ಅಂತಂದರು ಮತ್ತು ಮದುವೆ ಮನೆಗೆ ಹಿಂತಿಗಿರೋಣ ಅಂತ ಮದುವೆ ಮನೆಗೆ ಬರ್ತೀವಿ ಮತ್ತೆ ಐದಾರು ದಿವಸದ ಹಬ್ಬ ಹಾಗೆಲ್ಲ ಲಗ್ನ ಅಂದರೆ ದೊಡ್ಡ ಹಬ್ಬ ಐದಾರು ದಿವಸದ ಹಬ್ಬ ಶಾಸ್ತ್ರಿಗಳು ಮದುವೆ ಮನೆಯಲ್ಲಿಯೂ ಗುಡಿಯಲ್ಲಿಯೂ ಹೋದ ಸರಸವಾಗಿ ಸೌಮ್ಯವಾಗಿರುತ್ತಿದ್ದರು ಡಿ ವಿ ಏನು ಕಲ್ಪನೆ ಇತ್ತು ಹೇಳಿ ಹುಲಿಯ ಬಾಯಿ ಹೇಳಿದ್ದಾರೆ ಮೇಷ್ಟರು ಹತ್ತಿರ ಹೋಗ್ದಿರಿ ಹುಲಿ ಬಾಯಿಯದು ಹೋಗ್ತೀರಿ ಅಂತ ಆ ಹುಲಿ ನೋಡಬೇಕು ಅಂತ ಇವರು ಚಿಹ್ನೆ ಕಾಯ್ತಾ ಇದ್ದಾರೆ ಆದರೆ ತುಂಬ ಸೌಮ್ಯವಾಗಿದ್ದಾರೆ ಅವರು ಮೃದುವಾಗಿ ಮಾತನಾಡುವವರು ಅನೇಕ ಮಂದಿ ವಿದ್ವಾಂಸರವರನ್ನು ಕಂಡರು ಅದರಲ್ಲಿ ಬಹುಮಂದಿ ಮಾದುವರು ಅನೇಕ ಶಾಸ್ತ್ರ ಪ್ರಸಂಗಗಳು ಬಂದಿದ್ದಿರಬೇಕು ಆದರೆ ವಿಶ್ವೇಶ್ವರ ಶಾಸ್ತ್ರಿಗಳ ಹುಲಿಬಾಯಿ ಕಾಣಿಸ್ಲಿಲ್ಲ ನನಗೆ ಆಶ್ಚರ್ಯವಾಯಿತು ಎಲ್ಲಿ ಹುಲಿಬಾಯಿ ಎಲ್ಲಿ ಸಿಂಹ ನೋಡಬೇಕು ಅಂತ ಕಾಯ್ತಾಯಿದ್ರಂತೆ ಮುಂದೆ ಯಾವಾಗ ಕಾಣಿಸ್ತು ಹುಲಿಬಾಯಿ ಅಂತ ಬರೀತಾರೆ ಮೆಮೊರಿ ನೋಡಿ ಹೇಗಿದೆ ಅಲ್ಲಿಂದ ಎಂಟು ಹತ್ತು ವರ್ಷ ಕಳೆಯಿತು ಅಲ್ಲಿವರು ಹುಲಿಬಾಯಿ ಕಾಣಿಸಿಲ್ಲ ಎಂಟತ್ತು ವರ್ಷ ಕಳೆಯಿತು ಸಾವಿರದ ಒಂಬೈನೂರ ಹತ್ತರ ನಾನು ವಿಶ್ವೇಶ್ವರ ಶಾಸ್ತ್ರಿಗಳ ಬಳಿಗೆ ಹೋಗಿ ಕಾವ್ಯಪಾಠ ಮಾಡಬೇಕೆಂದು ಅಭಿಲಾಷೆಯನ್ನು ಭಿನ್ನವಿಸಿದೆ ಅವರು ಒಪ್ಪಿಕೊಂಡ್ರು ಸಂತೋಷದಿಂದ ಅವರು ಔಟ್ ಹೌಸಲ್ಲೇ ಇದ್ಕೊಂಡ್ರು ಕಲಿಬೇಕಾದ್ರೆ ಅನುಕೂಲ ಆಗುತ್ತಲ್ಲ ಅಂಥೇಳಿ ಕಾವ್ಯಪಾಠ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ರು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಡೆಯಿಂದ ಅವ್ರಿಗೆ ಶಾಸ್ತ್ರ ಪಾಠ ಆಗಿದೆ ಒಂದು ಎರಡು ವರ್ಷ ಹೋಯಿತು ಅಂದರೆ ಎಂಟತ್ತು ವರ್ಷ ಆದಮೇಲೆ ಮತ್ತೆರಡು ವರ್ಷ ಆಯಿತು ಇನ್ನೂ ಹುಲಿ ಕಾಣಿಸಿಲ್ಲ ಒಂದು ದಿನ ಶಂಕರ ಮಠದಲ್ಲಿ ಯಾವುದೋ ವಿದ್ವತ್ಸಭೆ ನಡೆದಿತ್ತು ಅಲ್ಲಿ ಮಹಾಮಹೋಪಾಧ್ಯಾಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವೈದ್ಯನಾಥ ಶಾಸ್ತ್ರಿಗಳು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ಹರಿ ಆಚಾರ್ಯರು ಶ್ರೀನಿವಾಸಾಚಾರ್ಯರು ಇದ್ದರು ವಿಶ್ವೇಶ್ವರ ಶಾಸ್ತ್ರಿಗಳು ಮೋಟಗಾನಹಳ್ಳಿ ಶಿವಶಂಕರ ಶಾಸ್ತ್ರಿಗಳು ಹೊಸಕೋಟೆಯವರು ಇದ್ದರು ಯಾವುದೋ ಪ್ರಕರಣವನ್ನು ಯಾರೋ ಎತ್ತಿದ್ರು ತತ್ವದ ಬಗ್ಗೆ ಯಾವುದೋ ಮಾತೆತ್ತಿದರು ಬಹುಶಃ ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ಎಂದು ಜ್ಞಾಪಕ ಅದರ ಮೇಲೆ ಕೋಟಿ ಹಾಕಿದರು ಶುಭಾಶಾಸ್ತ್ರಿಗಳು ಅದರ ಮೇಲೆ ರಗಳೆ ಬೆಳೆಯಿತು ಆಗ ವಿಶ್ವೇಶ್ವರ ಶಾಸ್ತ್ರಿಗಳು ವಾದದಲ್ಲಿ ಸೇರಿಕೊಂಡರು ಆಗ ಕಾಣಿಸಿಕೊಂಡಿತು ಹುಲಿಬಾಯಿ ಆ ಹುಲಿಬಾಯಿ ಕಾಣಿಸ್ಬೇಕಾದ್ರೆ ಹನ್ನೆರಡು ವರ್ಷ ಕಾಯಬೇಕಾಯ್ತು ಅವರು ಆಗ ಕಾಣಿಸಿಕೊಂಡಿತ್ತು ಹುಲಿಬಾಯಿ ಆ ಹೊತ್ತಿನ ವಾದಿ ಪ್ರತಿಪಾದಿಗಳಲ್ಲಿ ಯಾರೋ ಒಬ್ಬರು ಪ್ರಯೋಗಿಸಿದ್ದ ಮಾತು ರೂಪದಲ್ಲಿ ಸಾಧುವಲ್ಲವೆಂದು ಅದನ್ನು ಕ್ಲೇಶಪಟ್ಟೆ ಸಮರ್ಥನೆ ಮಾಡಿದರು ಅದು ಅಪಾರ್ಥಕ್ಕೆ ಕಾರಣವಾಗುತ್ತದೆಂತೂ ವಿಶ್ವೇಶ್ವರ ಶಾಸ್ತ್ರ ಉತ್ತರ ಹೇಳಿದರು ಇದೆಲ್ಲವೂ ನಡೆದದ್ದು ಸಂಸ್ಕೃತದಲ್ಲಿ ಈ ಉತ್ತರ ಹೇಳುವ ಅವಸರದಲ್ಲಿ ಅವರ ಕೊಟ್ಟ ಉದಾಹರಣೆಗಳು ಅವರ ಧ್ವನಿ ಅದರ ಧೋರಣೆ ಅದನ್ನು ಕಂಡು ಎಲ್ಲರೂ ಬೆಕ್ಕಸ ಬೆರಗಾದರು ವಾಗ್ದೋರಣೆ ಅಂದರೆ ಅದು ಶಾಸ್ತ್ರದ ಮೇಲೆ ಅಧಿಕಾರ ಅಂದರೆ ಅದು ಹೀಗೆ ಶಾಸ್ತ್ರದ ವಾದ ಪ್ರತಿವಾದಗಳು ಬರದ ಹೊರತು ಮಿಕ್ಕ ಹೊತ್ತಿನಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಹಸುಮಗುವಿನಂತೆ ಮೃದು ಸುಲಭವಾಗಿ ಮಾತನಾಡುವವರು ಎಲ್ಲರೊಡಗಿನೂ ಬೆರೆಯವರು ಶಾಸ್ತ್ರದಲ್ಲಿ ಪ್ರಚಂಡರು ಮನುಷ್ಯತ್ವದಲ್ಲಿ ಸಹೃದಯರು ಸರ್ವದಾ ವಿನೀತರು ಎಷ್ಟು ಒಳ್ಳೆಯ ಮಾತು ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೊಂದು ಚೂರು ಜ್ಞಾನ ಇದೆ ಅಂತೆ ಎಲ್ಲ ಕ್ಷೇತ್ರದಲ್ಲೂ ಅಹಂಕಾರ ತೋರಿಸಬಾರ್ದು ಅಂತ ಅವರು ತಮ್ಮ ವಾದ ವಿವಾದ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ತಾರೆ ಯಾರ್ದು ಮುಲಾಜಿ ಇಲ್ಲ ಗಟ್ಟಿಯಾಗಿ ಹೇಳ್ತಾರೆ ಹುಲಿಬಾಯಿ ಅಂತ ಹೇಳಬೇಕಾದ ಕರೆಕ್ಟ್ರು ಆದರೆ ನನಗೊಂದು ವಿಷಯದಲ್ಲಿ ಪ್ರಭುತ್ವ ಇದೆ ಅಂತ ಹೇಳಿ ಎಲ್ಲದರಲ್ಲೂ ಅಧಿಕಾರ ತೋರ್ಸೋಕ್ಕೆ ಹೋದರೆ ಚೆನ್ನಾಗಿರಲ್ಲ ಹೇಳ್ತಾರೆ ಅವರು ಅದೊಂದು ವಿಷಯ ಬಿಟ್ಟು ಎಲ್ಲದರೊಳಗೂ ತುಂಬ ವಿನೀತರು ಸರ್ವದಾ ವಿನೀತರು ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಮುಂದೆ ಗೊತ್ತಾಗತ್ತೆ ಈ ವಿಶ್ವೇಶ್ವರ ಶಾಸ್ತ್ರಿಗಳಕ್ಕಿಂತ ಹಿಂದೆ ಸೆಂಟ್ರಲ್ ಕಾಲೇಜಲ್ಲಿ ಇನ್ನೊಬ್ಬರು ಶಾಸ್ತ್ರಿಗಳಿದ್ದರು ಅವರ ಹೆಸರು ರಾಮಶೇಷ ಶಾಸ್ತ್ರಿಗಳು ಅಂತ ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು ಅಂತೆ ಕನ್ನಡವೂ ಹೇಳ್ತಾ ಇದ್ರು ಇವರು ಯಾಕೆ ವಿಷಯ ಹೇಳ್ತಾರೆ ಡಿ ವಿ ಅವರು ಹೇಗೆ ಒಂದೊಂದು ವಿಷಯವನ್ನು ನಂಬಿಕೊಂಡಿದ್ರು ಜೀವನದಲ್ಲಿ ಅಂತ ಇವತ್ತು ನಮಗದೊಂಥರ ಸೂಪರ್ಸ್ಟಿಷನ್ ಅನ್ನಿಸ್ಬೋದು ಅದೇನೋ ಒಂದು ನಂಬಿಕೆ ಸರಿಯಿಲ್ಲ ಅಂತ ಅನ್ನಿಸ್ಬೋದು ಆದರೆ ಅವರು ನಂಬಿಕೊಂಡಿದ್ದ ಗಟ್ಟಿಯಾಗಿತ್ತು ಅಂದರೆ ರಾಮಶೇಷ ಶಾಸ್ತ್ರಿಗಳ ವಿಷಯ ನನಗೇನು ತಿಳಿಯೋದು ಡಿ ವಿ ಹೇಳೋದು ಆದರೆ ಅವರ ಶಿಷ್ಯರಲ್ಲೊಬ್ಬರಾಗಿದ್ದ ನವರತ್ನ ರಾಮರಾಯರು ನನಗೆ ಹೇಳಿದ ಒಂದು ಸಂಗತಿ ನಿಮಗೆ ಹೇಳುತ್ತೇನೆ ರಾಮಶೇಷ ಶಾಸ್ತ್ರಿಗಳ ಬಗ್ಗೆ ಆಗಿನ ಕಾಲ ನೆನೆಸ್ಕೋಬೇಕು ನೀವು ಬ್ರಿಟಿಷ್ ಕಾಲದಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಸಾಕಷ್ಟು ಜನ ಬ್ರಿಟಿಷ್ ಪ್ರೊಫೆಸರ್ಸ್ ಇರ್ತಿದ್ದರು ಇವರು ಸಂಸ್ಕೃತ ಕನ್ನಡ ಎರಡರಲ್ಲಿ ಘನ ವಿದ್ವಾಂಸರು ಕಾವ್ಯ ಪಾಠ ಮಾಡುತ್ತಿದ್ದುದು ಬಹಳ ಸೊಗಸಂತೆ ಕನ್ನಡ ಪದ್ಯಗಳನ್ನು ವೃತ್ತಗಳನ್ನು ಬಹು ಮನೋಹರ ಶೈಲಿಯಲ್ಲಿ ಓದಿ ವಿವರಿಸುತ್ತಿದ್ದರು ಎಲ್ಲ ಸಂತೋಷ ಆಗುವಾಗ ಮಾಡ್ತಿದ್ದರು ಕೆಲವ್ರು ಇವರು ಪಾಠ ಮಾಡ್ತಿರ್ಬೇಕಾದ್ರೆ ಇವರು ವಿದ್ಯಾರ್ಥಿಗಳೆಲ್ಲ ಬೇರೆ ವಿದ್ಯಾರ್ಥಿಗಳು ಕೂಡ ಕಿಟಕಿತ್ರಿ ನಿಂತ್ಕೋತಾ ಇದ್ದೀರಂತೆ ಅಷ್ಟೇ ಅಲ್ಲ ಆ ಕಾಲೇಜಿನ ಬೇರೆ ಪ್ರೊಫೆಸರ್ಸ್ ಕೂಡ ಬಾಗಿಲಲ್ಲಿ ನಿಂತು ಪಾಠ ಕೇಳಬೇಕು ಇವ್ರದ್ದು ಬ್ರಿಟಿಷ್ ಪ್ರೊಫೆಸರ್ಸ್ ಕೂಡ ನಿಂತ್ಕೋತಾ ಇದ್ದರಂತೆ ಅದರೊಳಗೆ ಒಬ್ಬರು ಜೆ ಟೇಟ್ ಅಂತ ಟೇಟ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಅವರು ಕೂಡ ಇವ್ರ ಕ್ಲಾಸ್ ಇದೆ ಅಂದರೆ ರಾಮಶೇಷ ಶಾಸ್ತ್ರಿ ಕ್ಲಾಸ್ ಇದೆ ಅಂದರೆ ಬಾಗಿಲಲ್ಲಿ ಕಿಟಕಿಯಲ್ಲಿ ನಿಂತ್ಕೊಂಡು ಇವರು ಕ್ಲಾಸ್ ಕೇಳಬೇಕು ನಿಂತ್ಕೊಂಡೆ ಕ್ಲಾಸ್ ಅಷ್ಟು ಗೌರವ ಬಗ್ಗೆ ಅವರು ಟೇಟ್ ಸೈಬರ್ ಸಾ ಕನ್ನಡನೂ ಕಲ್ತಿದ್ರು ಸಂಸ್ಕೃತ ಕಲಿಬೇಕು ಅಂತ ಶುರು ಮಾಡಿದರು ಆ ಒಂದು ದಿವಸ ಏನಾಯಿತು ಅಂತ ಅದು ಮತ್ತೊಬ್ಬರು ಹೇಳಿದರೆ ಅನಾಗರಿಕ ಲಕ್ಷಣ ಅಂತಂತೀವಿ ಆದರೆ ಆಗಿನ ಕಾಲಕ್ಕೆ ಎಷ್ಟು ಧೈರ್ಯ ಬೇಕಾಗಿತ್ತು ನಂಬಿಕೆಯನ್ನು ಮಾಡೋದ್ರಲ್ಲಿ ಎಷ್ಟು ಇರಬೇಕು ಅಂತ ಒಂದು ದಿನ ಬೆಳಗ್ಗೆ ಕಾಲೇಜು ರಾಮಶೇಷ ಶಾಸ್ತ್ರಿಗಳು ಕಾಲೇಜಿಗೆ ಬಂದಿದ್ದರು ನಿಯಮಾನುಸಾರವಾಗಿ ಕರೆಕ್ಟ್ ಟೈಮ್ ಕಾಲೇಜ್ ಹೋಗಿದ್ದಾರೆ ಆಗ ಅವರಿಗೆ ಕ್ಲಾಸ್ ಇರಲಿಲ್ಲ ಬಿಡುವಾಗಿದ್ದರಿಂದ ಅವರು ಮತ್ತಿಬ್ಬರು ಸಹೋ ಉಪಾಧ್ಯಾಯರು ಕಾಲೇಜ್ ಕಟ್ಟಡ ಮುಂದಣ ವರಾಂಡದಲ್ಲಿ ನಿಂತು ಏನೇನೋ ಮಾತನಾಡುತ್ತಿದ್ದರು ಫ್ರೀ ಇದ್ದಾರಲ್ಲೊಂದು ಅರ್ಧ ಗಂಟೆ ಮಾತಾಡ್ತಾ ಇದ್ದರು ಅಂತ ಆ ಹೊತ್ತಿಗೆ ಟೇಡ್ ಸಾಹೇಬರು ಸವಾರಿ ಅಲ್ಲಿಗೆ ಬಂತು ಕಲ್ಪನೆ ಮಾಡ್ಕೋ ಬ್ರಿಟಿಷ್ ಟೀಚರ್ ಬಂದರು ಅವರು ಮಾತಿನಲ್ಲಿ ಸೇರಿದರು ಐದು ನಿಮಿಷವಾದ ಮೇಲೆ ಟೇಟ್ ಸಾಹೇಬರು ತಾವು ಹೊರಡಲು ಅಪ್ಪಣೆ ಕೇಳಿದರು ನಾ ಹೊರಡ್ತೀನಿ ಪರ್ಮಿಷನ್ ಕೊಡಿ ಅಂತ ಕೇಳಿಕೊಂಡ್ರು ಆಗ ನಾಲ್ವೈವರೊಡನೆ ಕೈ ಕುಲುಕಿದರು ಬ್ರಿಟಿಷ್ ಸ್ಟೈಲ್ ಹೋಗಬೇಕಾದ್ರೆ ಶೇಖ್ ಹ್ಯಾಂಡ್ ಮಾಡಿ ಹೋಗುವಂಥದ್ದು ಶೇಖ್ ಹ್ಯಾಂಡ್ ಮಾಡಿದ್ರಂತೆ ಹಾಗೆ ಶಾಸ್ತ್ರಿಗಳ ಕಡೆ ಕೈ ಚಾಚಿದರು ಆಗ ಶಾಸ್ತ್ರಿಗಳು ಏನು ಮಾಡಿದರು ಅನ್ನೋದು ಮುಖ್ಯ ಶಾಸ್ತ್ರಿಗಳು ದಯವಿಟ್ಟು ಮಾಫ್ ಮಾಡಬೇಕು ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ ಇವರು ಅವನು ಬ್ರಿಟಿಷ ಪ್ರೊಫೆಸರು ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ ಅಂತ ಹೇಳಂತೆ ಅದು ಯಾಕೆ ಅಂದು ಕನ್ನಡದಲ್ಲೇ ಟೇಡ್ ಸಾಹೇಬರು ಕೇಳಿದರು ನೀವು ಬಾಯಲ್ಲಿ ಚುಟ್ಟ ಇಟ್ಟುಕೊಂಡು ಅದನ್ನು ಮುಟ್ಟಿಕೊಂಡಿದ್ದೀರಿ ಅದು ಎಂಜಲು ಬಾಯಲ್ಲಿ ಚುಟ್ಟಾ ಇಟ್ಕೊಂಡು ಕೈಯನ್ನು ಮುಟ್ಟಿಕೊಂಡಿದ್ದೀರಿ ಅದು ಎಂಜಲು ಅದಕ್ಕೆ ನಾನು ಕೈ ಮುಟ್ಟೋದಿಲ್ಲ ಅಂದ್ರಂತೆ ಅದಕ್ಕೆ ಟೇಡ್ ಸಾಹೇಬ್ರ್ ನೋಡಿ ಕೂಡಲೇ ತಮ್ಮ ಬಾಯಲ್ಲಿದ್ದ ಚುಟ್ಟ ತುಂಡನ್ನು ಬಿಸಾಟಿ ಕೋಣೆಯೊಳಗೆ ಹೋಗಿ ಕೈ ತೊಳೆದುಕೊಂಡು ಬಂದು ಮತ್ತೆ ಕೈ ಚಾಚಿದರು ಅವರು ಕೈ ಚಾಚಿದ್ರಂತೆ ಈಗಾಗಬಹುದಲ್ಲ ಎಂದು ಕನ್ನಡದಲ್ಲೇ ಕೇಳಿದರು ಅದು ಇವರು ಉತ್ರ ಈಗಲೂ ಸಾಧ್ಯವಿಲ್ಲ ಬರೀಕ್ಷೆ ಕ್ಯಾಂಡ್ ಮಾಡೋದಕ್ಕೆ ಈಗಲೂ ಸಾಧ್ಯವಿಲ್ಲ ಈ ಹೊತ್ತು ಅಮಾವಾಸ್ಯೆ ನಾನು ಮನೆಗೆ ಹೋಗಿ ಸ್ನಾನಾದಿ ಶುದ್ಧಿಗಳನ್ನು ಮಾಡಿಕೊಂಡು ಪವಿತ್ರವಾದ ಕರ್ಮ ಮಾಡಬೇಕಾಗಿದೆ ಆದ್ದರಿಂದ ನಿಮ್ಮನ್ನು ಮುಟ್ಟಲಾರೆ ಹಾಗಾದರೆ ನಾನು ನಿಮ್ಮ ಕೈ ಕುಲುಕುವುದು ಯಾವಾಗ ಅದರಿಂದ ನನಗೆ ಸಂತೋಷವಾಗುತ್ತದಲ್ಲ ಅಂದ್ರಂತೆ ಇಬ್ಬರದ ಮನಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸಂತೋಷ ಆಗುತ್ತೆ ಕೈ ಶೇಕ್ ಮಾಡಿದರೆ ನಿಮಗೆ ಇನ್ನು ಯಾವಾಗ ಮಾಡೋದು ಅಂತ ಅದು ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಸಂತೋಷವಾಗುವ ಕೆಲಸವನ್ನು ಮಾಡುವುದು ನನಗೂ ಸಂತೋಷವೇ ಇನ್ನೊಂದು ದಿನ ಹೀಗೇಯೇ ಬೆಳಗ್ಗೆ ಕಾಲೇಜ್ ಇರುವಾಗ ನಾನು ತಮ್ಮಲ್ಲಿ ಬಂದು ತಿಳಿಸುತ್ತೇನೆ ಆ ದಿನ ತಾವು ಶೇಕ್ ಹ್ಯಾಂಡ್ ಮಾಡಬಹುದು ಒಂದು ಟೈಮ್ ಕೊಡ್ತೇನೆ ಅವತ್ತೇ ಶೇಖ್ ಹ್ಯಾಂಡ್ ಮಾಡಬೇಕು ಇದಕ್ಕೆ ಅವರು ಬೇಜಾರಾಗಲಿಲ್ಲ ಅದು ಮುಖ್ಯ ಟೇಡ್ ಸಹಾಯಬ್ರ ಬೇಜಾರಾಗಲಿಲ್ಲ ಶೇಖ್ ಹ್ಯಾಂಡ್ ಮಾಡೋದಕ್ಕೆ ಇಷ್ಟೆಲ್ಲ ಕಂಡೀಷನ್ ಹಾಕ್ತಾನೆ ಏನು ಅಂತ ಟೇಡ್ ಸಾಹೇಬರಿಗೆ ಇದರಿಂದ ತುಂಬ ಮೆಚ್ಚುಗೆ ಆಯಿತು ಅವರು ರಾಮಶೇಷ ಶಾಸ್ತ್ರಿಗಳ ಸ್ವರ ಸವೃತ ನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದರು ಇದು ನಾವು ಭ್ರಮೆ ಇರುತ್ತೆ ನಾವು ಹೇಳಿಬಿಟ್ರೆ ಬ್ರಿಟಿಷರಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೋ ಅಯ್ಯೋ ಪಾಪ ಅವ್ರು ಹಂಗೆ ಅನ್ಯಾಯ ಮಾಡಿ ಬೇಜಾರು ಮಾಡಬಾರ್ದಲ್ಲ ನಾವು ಮಾಡ್ತೀವಿ ಯಾರು ಬಂದುಬಿಟ್ರೆ ಪಾಪ ಅವರೇನು ತಪ್ಪು ತಿಳ್ಕೊತಾರೆ ಅಂಥೇಳಿ ಅವ್ರಿಗೊಪ್ಪು ಹಂಗೆ ಮಾಡಕ್ಕೆ ಹೋಗ್ತೀವಿ ನಾವು ಕೆಲವೊಂದು ಸಲ ನಮಗೆ ಒಂದು ಇಮೇಜಸ್ ಇರ್ತದೆ ಮನಸ್ಸಲ್ಲಿ ನನಗೊಂದು ಸಲ ಹಂಗಾಗಿತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಇನ್ ಯು ಎಸ್ ಒನ್ ಆಫ್ ದ ಲೀಡಿಂಗ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಒಂದು ಸಲ ನಾನು ಹೋದಾಗ ಒಂದು ಲೆಕ್ಚರ್ ಕೊಡ್ತೀರಾ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂತ ಕೇಳಿದರು ಎಜುಕೇಷನ್ ಮೇಲೆ ನ್ಯೂ ಪರ್ಸೆಪ್ಷನ್ ಇನ್ ಇಂಡಿಯನ್ ಎಜುಕೇಷನ್ ಅಂತೇನೋ ಒಂದು ಟಾಪಿಕ್ ಕೊಟ್ಟಿದ್ದರು ಒಂದು ನಾಲ್ಕುನೂರು ಜನ ವಿದ್ಯಾರ್ಥಿಗಳು ಹಾಲಲ್ಲಿದ್ದಾರೆ ನನಗೆ ಒಂದು ಭ್ರಮೆ ಇತ್ತು ಈ ಅಮೇರಿಕನ್ ಸ್ಟೂಡೆಂಟ್ಸ್ ಸ್ವಲ್ಪ ಆ್ಯರೋಗೆಂಟ್ ಇರ್ತಾರೆ ಹಾಗೆ ಹೀಗೆ ಅಂತ ಭ್ರಮೆಗಳು ತಾನೆ ಯಾರೋ ಹೇಳಿರ್ತಾರಲ್ಲ ಅದು ವರ್ಲ್ಡ್ಸ್ ನಂಬರ್ ಒನ್ ಯೂನಿವರ್ಸಿಟಿ ಅಂದಾಗ ಇನ್ನೂ ಸ್ವಲ್ಪ ಕೋಡಿರುತ್ತೆ ಅವರಿಗೆ ಅಂತಲ್ಲ ನಾನೂರು ನಾರೂರು ಜನ ಹುಡುಗರಿದ್ದಾರೆ ನಾನು ಸುಮಾರು ಒಂದೂವರೆ ತಾಸು ಲೆಕ್ಚರಂದು ಆಯಿತು ಲೆಕ್ಚರ್ ಆದಮೇಲೆ ಒಬ್ಬ ಹುಡುಗಿ ಮುಂದೆ ಕೂತೋಳು ಅದೆಲ್ಲರದ್ದು ಒಂದೇ ಯೂನಿಫಾರ್ಮು ಟೈಟ್ ಪ್ಯಾಂಟು ಟೈಟ್ ಟೀ ಶರ್ಟು ಒಂದು ವ್ಯತ್ಯಾಸ ಏನಂದರೆ ಹುಡುಗರು ಟೀ ಶರ್ಟ್ ಸ್ವಲ್ಪ ಉದ್ದ ಇರುತ್ತೆ ಹುಡುಗಿರು ಸ್ವಲ್ಪ ಗಿಡ್ಡಿರುತ್ತೆ ಅಷ್ಟೇ ಆ ಹುಡುಗಿ ನಿಂತ್ಕೊಂಡ್ಲು ನಿಂತ್ಕೊಂಡ್ಬಿಟ್ಟು ಬಾಯಲ್ಲಿ ಚೂಯಿಂಗ್ ಅಮ್ಮಿ ತಾಕೆಗೆ ನನಗೆ ಕೇಳಿದ್ದು ಆರ್ ಯು ಎ ವಿಸಿಟಿಂಗ್ ಪ್ರೊಫೆಸರ್ ಅಂತ ಕೇಳಿದ್ದು i do no, know i am a professor on visit anthhelide <laughs> na no, visiting professor alla ond visit ki bandiddin professor anta aage takshana keliddu why don't you take the full course idi paata yak maadbardu nenu anta keliddu naan summane keetle madona anta no aru arrogant anta heltaaralla nodbeku anthheli you may not like me as a course teacher ande idi paata madod ishta aaglikilla ninige ande yake anta keliddu i am eating chewing gum in the class in india it is taken as a sign of disrespect for the teacher ನೀನು ಚೂಯಿಂಗ್ ತಿಂತಾ ಇದ್ದೀಯಾ ಭಾರತದಲ್ಲಿ ಕ್ಲಾಸಲ್ಲಿ ಚೂಯಿಂಗ್ ತಿನ್ನೋದು ಮೇಸ್ಟ್ ಬಗ್ಗೆ ಅಗೌರವ ತೋರಿಸಿದಂಗೆ ಇರ್ತದೆ ಅದಕ್ಕೆ ನೀನು ಇಷ್ಟಪಡ್ಲಿಕ್ಕಿಲ್ಲ ನನ್ನ ಕೋರ್ಸ್ ಟೀಚರ್ ಅಂತ ಹೇಳಿದೆ ನಾನು ಆಕೆ ಕಮಾನ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತಾಳೆ ಅಂತ ಭ್ರಮೆ ನನ್ನ ತಲೆಯಲ್ಲಿ ಆಕೆ ಏನು ಮಾಡಿದ್ಲು ಗೊತ್ತಾ ತಕ್ಷಣ ಬಗ್ಗೆ ತನ್ನ ಪರ್ಸ್ ತೆಗೆದು ಆ ಟಿಶ್ಯೂ ಪೇಪರ್ ಇರ್ತದೆ ತೆಗೆದು ಆ ಚೂಯಿಂಗ್ ಗಮ್ ತೆಗೆದು ಬ್ಯಾಗಲ್ಲಿ ಹಾಕಿ ಐ ಆಮ್ ಸಾರಿ ಐ ಡಿಡ್ ನಾಟ್ ನೋ ಸಾರಿ ನನಗೆ ಗೊತ್ತಿಲ್ಲ ನೀನು ಮಾಡಲ್ಲ ಹಾಗೆ ಅಂತ ಒಂದು ಕ್ಷಣ ನನ್ನ ಭ್ರಮೆ ಕಿತ್ತು ನಾವು ಅವ್ರೆಲ್ಲಿ ತಪ್ಪು ತಿಳ್ಕೊತಾರೋ ಒಂದು ತಿಂಗೆ ಬಗ್ಗೆ ಬಗ್ಗೆ ಬಗ್ಗೆ ಹೋಗ್ತಾ ಇರ್ತೀವಿ ಅದು ನಾವು ಸರಿಯಾಗಿದ್ದರೆ ಅವ್ರು ತಪ್ಪು ತಿಳ್ಕೊಳ್ಳೋಲ್ಲ ನಮ್ಮದು ಹೀಗೆ ಅಂತ ಗೊತ್ತಿದ್ದರೆ ಅವ್ರು ಒಪ್ಕೋತಾರೆ ನಮ್ಮನ್ನು ಇಂದ್ ಯೂನಿವರ್ಸಿಟಿಯಲ್ಲಿ ಅವ್ರ ಕಲ್ಚರ್ ಬಗ್ಗೆ ಭಾಷಣ ಮಾಡ್ತಾ ಇದ್ರು ದೊಡ್ಡ ಡಾಕ್ಟರ್ ಬ್ರೌನ್ ಅಂತಿದ್ದಾರೆ ಅವ್ರು ಹೇಳೋರು ಮಲ್ಟೈ ಮಲ್ಟಿ ಎನ್ ಅಲ್ ಅಮೆರಿಕನ್ಸ್ ಅಂತ ಇದ್ರು ಸಂಸ್ಕೃತಿಗಳ ಪ್ರಭೇದ ಭಾಳ ಜಾಸ್ತಿ ಇದೆ ನಮ್ಮಲ್ಲಿ ಏನು ಭಾಳ ಇದೆ ನಿಮ್ಮಲ್ಲಿ ಅಂತ ಕೇಳಿದೆ ಸಿ ದಿ ಪ್ರಾಬ್ಲಮ್ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಬ್ಲ್ಯಾಕು ವೈಟು ತುಂಬ ಗಲಾಟೆ ಇದೆಯಲ್ಲ ಅಂತಂದರು ನಾನು ಹೇಳಿದೆ ಯೋ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ ನಿಮ್ದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಇದೆ ನಿಮ್ಮದು ಒಂದೇ ದೇನ್ ಅಂದರು ಕಮ್ ಟು ಇಂಡಿಯಾ ಐ ವಿಲ್ ಶೋ ಯ ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಒಂದು ರೈನ್ಬೋ ಆಫ್ ಕಲರ್ಸ್ ತೋರಿಸ್ತೀವಿ ನಿಮಗೆ ಅವ್ರು ಬಂದರು ಇಲ್ಲಿ ನೋಡಿದಾನಂದ್ರು ಒಂದ್ಸಲ ಇಲ್ಲಿ ಟ್ರೈಬಲ್ ಸ್ಕೂಲಿಂದ ಹಿಡ್ಕೊಂಡು ಬ್ರಿಗೇಡ್ ರೋಡ್ ಅವ್ರಿಗೂ ತೋರಿಸ್ಬಿಟ್ಟಿವಿ ಒಂದು ಎಂಟು ದಿವಸದಲ್ಲಿ ಅವ್ನು ಕೊನೆ ಕೇಳಿದ ಐ ಕಾನ್ ಬಿಲೀವ್ ಇಟ್ ಇಸ್ ಒನ್ ಕಂಟ್ರಿ ಅಷ್ಟು ವೆರೈಟಿ ಇದೆ ಅವರು ಒಪ್ಪ ಒಪ್ಕೊಂಡ್ಮೇಲೆ ನಿಮ್ಮನ್ನೇ ಒಪ್ಕೊಂಡ್ಮೇಲೆ ಅವ್ರು ಎಷ್ಟು ಮೆಚ್ಕೋತಾರೆ ನಿಮ್ಮನ್ನು ಅಂದರೆ ಅವ್ನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ದಾನೀಗ ನೋ ಇಂಡಿಯಾ ಇಸ್ ಅ ವಂಡರ್ಫುಲ್ ಕಂಟ್ರಿ ನಮಗೆ ಭ್ರಮೆ ಏನಿರುತ್ತೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ಉಳಿದವ್ರು ನಾಲ್ಕು ಜನ ಕೈ ಶೇಖ್ಯಾಂಡ್ ಮಾಡಿದ್ರು ರಾಮಶೇಷ ಶಾಸ್ತ್ರಿಗಳು ಮಾಡಲಿಲ್ಲ ಅಂದರೆ ಅದು ಯಾರೋಗನ್ಸಲ್ಲ ಸೌವೃತ ನಿಷ್ಠೆ ನನ್ನದು ಅಷ್ಟೇ ಇದೆ ಪಾ ನಾನು ಇವತ್ತೇ ಕೈ ಶೇಖ್ಯಾಂಡ್ ಮಾಡಬಾರ್ದು ಮನೆಯಲ್ಲಿ ಕರ್ಮ ಇದೆ ಅದ್ರಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಮುಚ್ಚಿಡೋಂಗಿಲ್ಲ ಅದನ್ನು ಯಾವತ್ತು ಒಂದು ದಿವಸ ಬರ್ತೇನೆ ಹೇಳ್ತೇನೆ ನೀವು ಸಂತೋಷ ಆಗ ಕೈ ಸೆಕ್ಯಾಂಡ್ ಮಾಡ್ತೇನೆ ಅಂದಾಗ ಟ್ರೇಡ್ ಸಾಹೇಬರು ಆ ವೃತ್ತನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದ್ರಂತೆ ನೋಡಿ ಹೀಗಿರಬೇಕು ಅಂತ ಹೇಳಿದ್ರಂತೆ ಅಂದರೆ ಆತ್ಮಗೌರವ ಇದ್ರೆ ನಾವು ಸುಮಾರು ತಲೆ ಬಗ್ಸಬೇಕಾಗಿಲ್ಲ ಅಂತ ಇನ್ನೊಂದು ವಿಶ್ವೇಶ್ವರ ಶಾಸ್ತ್ರಿಗಳ ಸ್ವಭಾವ ಹೇಗಿತ್ತು ಅಂತ ಮತ್ತೆ ವಿಶ್ವೇಶ್ವರಶಾಸ್ತ್ರಿಗ ಬರ್ತೀವಿ ಅವರು ರಾಜಮಾರ್ಗ ಉಪಯೋಗಿಸುವಂಥವ್ರು ಯಾವಾಗಲೂ ಈ ಸಣ್ಣ ಸಣ್ಣ ದಾರಿ ಹಿಡಿಯೋರಲ್ಲ ದೊಡ್ಡವ್ರ ಲಕ್ಷಣವೇ ಹಾಗೆ ಇವರು ಒಂದ್ಸಲ ಡಿ ವಿ ಜಿ ಯಾವುದೋ ಒಂದು ಪುಸ್ತಕ ಓದಬೇಕು ಅಂತ ತಲೆಗೆ ಬಂದಿದೆ ಆ ಪುಸ್ತಕ ಯಾವುದು ಅಂದರೆ ಮಣಿಮಂಜರಿ ಭೇದಿನಿ ಅಂತ ಪುಸ್ತಕ ತಮಾಷೆ ಪುಸ್ತಕ ಮಣಿಮಂಜರಿ ಭೇದಿನಿ ಅಂತ ಗ್ರಂಥ ನೋಡಬೇಕು ಅಂತ ತುಂಬ ಆಸೆ ಪಟ್ಟುಬಿಟ್ಟು ಎಲ್ಲ ಪುಸ್ತಕದ ಅಂಗಡಿ ಹೋದ್ರಂತೆ ಎಲ್ಲೂ ಸಿಗಲಿಲ್ಲ ಪುಸ್ತಕ ಮಣಿಮಂಜರಿ ಭೇದಿನಿ ಪುಸ್ತಕ ಸಿಗಲಿಲ್ಲ ಆಮೇಲೆ ವಿಶ್ವೇಶ್ವರ ಶಾಸ್ತ್ರಿಗಳು ಷಡ್ಡಕರಾಗಿದ್ದಂಥವರು ನರಹರಿ ಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು ಶಿರ್ಲಘಟ್ಟದವರಂತೆ ಅವ್ರು ಮೊದಲಿಂದ ಸ್ವಲ್ಪ ಡಿ ಪರಿಚಯ ಆದ್ದರಿಂದ ಸಲಗೇನೂ ಇತ್ತು ಒಂದ್ಸಲ ವಿಶ್ವೇಶ್ವರ ಶಾಸ್ತ್ರಿಗಳ ಮನೆಗೆ ನರಹರಿ ಶಾಸ್ತ್ರಿಗಳು ಬಂದಾಗ ಇವ್ರು ಹೇಳಿಕೊಂಡ್ರಂತೆ ಅದು ಮಣಿಮಂಜರಿ ಭೇದಿನಿ ಪುಸ್ತಕ ನಂಗೆ ಸಿಗಬೇಕಲ್ಲ ನಾನು ತಂದು ಕೊಡ್ತೀನಿ ತಗೋ ತಂದು ಕೊಡ್ತೀನಿ ನಿನಗೆ ಅಂದ್ರಂತೆ ಅವರು ಪ್ರತಿ ಸಲ ಅವ್ರು ಬಂದಾಗ ಕೇಳೋರು ಪುಸ್ತಕ ತಂದ್ರ ಮಣಿಮಂಜರಿ ಭೇದಿನಿ ಪುಸ್ತಕ ತಂದ್ರ ಅಂತ ಓಹೋ ತಂದು ಕೊಡ್ತೇನೆ ಆಮೇಲೆ ನಾಳೆ ತಂದು ಕೊಡ್ತೇನೆ ಅಂಥೇಳಿ ಒಂದು ಮೂರ್ನಾಲ್ಕು ಸಲ ಹೆಂಗೆ ಸಿಗಲಿಲ್ಲ ಒಂದು ಸಲ ಇವರು ವಿಶ್ವೇಶ್ವರ ಶಾಸ್ತ್ರಿಗಳ ಕೂತಾಗ್ಲೇ ನರಹರಿ ಶಾಸ್ತ್ರಿಗಳು ಬಂದುಬಿಟ್ರು ಅವಾಗ ಇವರಿಗೆ ಆ ಥರ ಪುಸ್ತಕ ಸಿಕ್ಕಿಲ್ಲ ಅಂತ ನಾನು ಆತುರ ಪಟ್ಬಿಟ್ಟೆ ಬರೀತಾ ಆ ಥರ ಪಟ್ಬಿಟ್ಟೆ ನರಹರಿ ಶಾಸ್ತ್ ಅವರು ಕೇಳಿದೆ ಪುಸ್ತಕ ಎಲ್ಲಿ ಎಂದು ಮತ್ತೆ ಕೇಳಿದೆ ಬರುತ್ತದ ತಡಿ ಏಕಾವಸರ ಎಂದರು ಮತ್ತೆ ಕೆಲವು ವಿಷಯಗಳನ್ನು ಮಾತಾಡುತ್ತಿದ್ದು ಮುಕ್ಕಾಲು ಗಂಟೆ ಕಳೆದ ಮೇಲೆ ನರಹರಿ ಶಾಸ್ತ್ರಿಗಳು ಬೇರೆಯಲ್ಲಿಗೂ ಹೋದರು ವಿಶ್ವೇಶಶಾಸ್ತ್ರಿಗಳು ಮರೆತಿಲ್ಲ ಅದನ್ನು ಪುಸ್ತಕ ಕೇಳಿದ್ದನ್ನು ಅವ್ರು ಹೋದ ತಕ್ಷಣ ಕೇಳಿದ್ರಂತೆ ಆಗ ನನಗೆ ವಿಶ್ವೇಶ್ವರ ಶಾಸ್ತ್ರಿಗಳು ಕೇಳಿದರು ನಿಮಗೆ ಏನು ಪುಸ್ತಕ ಬೇಕು ಅವರನ್ನು ಕೇಳ್ತಿದ್ದಿರಲ್ಲ ಏನು ಪುಸ್ತಕ ಬೇಕು ಅಂತ ನಾನು ಮಣಿಮಂಜರಿ ಭೇದಿನಿ ನೋಡಬೇಕೆಂದು ಮನಸ್ಸಾಯಿತು ಅವರಲ್ಲಿ ಕೇಳಿಕೊಂಡಿದ್ದೆ ಅಂತ ಹಾಗಂದರೆ ಏನು ಅದೇನು ಗ್ರಂಥ ಅದು ಅಂತ ವಿಶ್ವೇಶ್ವರ ಶಾಸ್ತ್ರಿಗಳು ಕೇಳಿದ್ರಂತೆ ಅದು ಉತ್ತರ ನೋಡಿ ಡಿವಿಜು ಮಾಧುರಲ್ಲಿ ಮಣಿಮಂಜರಿ ಎಂದ ಮತಗ್ರಂಥ ಒಂದುಂಟು ಮಾಧುರ್ ಬುಕ್ಸ್ಗಾದ್ ಅದರಲ್ಲಿ ಶಾಂಕರ ಮತಸ್ಥರ ಅವಹೇಳನ ಇದೆ ಈ ಮಾಧು ಮತರು ಆ ಮಣಿಮಂಜರಿ ಶಂಕರ ಮತಸ್ಥರ ಬಗ್ಗೆ ಭಾಳ ಅವಹೇಳನ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅದ್ವೈತಿಗಳು ಯಾರೋ ಮಣಿಮಂಜರಿ ಭೇದಿನಿಯನ್ನು ಬರೆದಿದ್ದಾರೆ ಆ ಮಣಿಮಂಜರಿ ಅನ್ನೋದು ಇವ್ರನ್ನ ಬೈದಿದ್ದು ವಾಪಸ್ಸು ಅವ್ರನ್ನ ಬೈದಿದ್ದು ಮಣಿಮಂಜರಿ ಭೇದಿನಿ ಅಂತ ಪುಸ್ತಕ ಬರೆದಿದ್ದಾರೆ ಅದನ್ನು ಓದಬೇಕು ಅಂತ ಅಪೇಕ್ಷೆ ಅಂತ ಡಿ ವಿ ಜಿ ಹೇಳಿದ್ರಂತೆ ಅದಕ್ಕೆ ಅವ್ರ ಮಾತು ನೋಡಿ ಇದು ದೊಡ್ಡವರ ಲಕ್ಷಣ ಶಾಸ್ತ್ರಿಗಳು ಹೇಳಿದ್ರಂತೆ ನಾವು ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ ಗುಂಡಪ್ಪ ಎಷ್ಟು ಚೆನ್ನಾಗಿರೋ ಮಾತಾಡೋದು ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ ನಮಗೆ ಏಕೆ ಅದು ಭಾಷ್ಯ ಓದ್ಯಪ್ಪ ನಾವು ಓದಬೇಕಾದದ್ದು ಭಾಷೆಗಳನ್ನು ಕ್ಷುದ್ರ ಗ್ರಂಥಗಳನ್ನು ನೋಡಬಾರದು ಇದು ದೃಷ್ಟಿ ಇವ್ರ ಟೀಕೆ ಅವರು ಅವ್ರ ಟೀಕೆ ಇವರು ಮಾಡೋದ್ರಲ್ಲೇ ಜನ್ಮ ಕಳಿತೀವಲ್ಲ ನಾವು ಆ ಟೀಕೆ ಮಾಡೋದನ್ನು ಬಿಟ್ಟು ಭಾಷೆ ಸರಿಯಾಗಿ ಓದಿದರೆ ನಿಮ್ಮ ಮನಸ್ಸಿಗೆನೂ ಹೊಳಿತದೆ ಕೆಲವೊಂದು ಸಲ ನನ್ನ ಮೇಸ್ಟ್ ಹೇಳೋರು ಪಿ ಎಚ್ ಡಿ ಥೀಸಿಸ್ತಿರ್ತಾವೆ ಕೆಲವೊಂದು ಪಿ ಹೆಚ್ ಡಿ ಥೀಸಿಸಲ್ಲಿ ನಾನು ಹೊಸದನ್ನು ಕಂಡು ಹಿಡಿದೇ ಹೋದರೂ ಕೂಡ ಈ ವಿಷಯದ ಬಗ್ಗೆ ಅವರೇನು ಹೇಳಿದ್ರು ಇವರೇನು ಹೇಳಿದರು ಅವರೇನು ಹೇಳಿದ್ರು ಬರದೇ ತುಂಬಿಸಿರ್ತೀವಿ ಮುನ್ನೂರು ಪೇಜ್ ಅದನ್ನು ಬಿಡ್ರಪ್ಪ ಅವರೇ ನೀವೇನು ಹೇಳ್ತೀರಿ ಹೇಳಿ ಅಂತ ಹಾಗೆ ಹೇಳ್ತಾರೆ ಮೂಲ ಭಾಷ್ಯವನ್ನು ಓದಿ ನಿಮಗೇನಾದರೂ ಮನಸ್ಸಿಗೆ ಸ್ಫುರಿಸ್ಬೋದು ಅದನ್ನು ಬಿಟ್ಟು ಅವ್ರು ಇವ್ರಿಗೆ ಏನಂದ್ರೂ ಇವರು ಅವ್ರಿಗೇನಂದ್ರೂ ಓದಬೇಡಿ ಅವಲ ಕ್ಷುದ್ರ ಗ್ರಂಥಗಳು ಅಂತ ವಿಶ್ವೇಶ್ವರ ಶಾಸ್ತ್ರಿಗಳು ಹೇಳಿದಂಥ ಮಾತು ಆಗಿನ ಕಾಲದಲ್ಲಿ ಸಹೃದಯತೆ ವಿದ್ವಾಂಸರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಯಾರಿಗೂ ತೋರಿಸ್ಕೊಳ್ಳೋ ಅವರು ಒಂದು ಘಟನೆ ಬರೀತಾರೆ ಒಬ್ಬರು ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ಭಾಳ ದೊಡ್ಡವರು ಬಹಳ ದೊಡ್ಡವರು ಅವ್ರ ಮೇಲೆ ಮಹಾರಾಜರಿಗೆ ವಿಶೇಷ ಗೌರವ ಪ್ರೀತಿ ಅವ್ರಿಗೆ ಏನು ಬೇಕಾದರೂ ಸೌಕರ್ಯ ಮಾಡಿಕೊಡ್ತಾ ಇದ್ದರು ಮಹಾರಾಜರು ಒಂದ್ಸಲ ಅವರು ತೀರ್ಥಯಾತ್ರೆಗೆ ಹೋಗಬೇಕು ರಾಮೇಶ್ವರಕ್ಕೆ ಹೋಗಬೇಕು ಅಂತ ಯಾತ್ರೆ ಹೊರಟ್ರಂತೆ ಹೊರಟಾಗ ಮಹಾರಾಜರು ಎಲ್ಲ ಅರೇಂಜ್ ಮಾಡಿದ್ರಂತವ್ರೆ ಆರ್ಡ್ರ್ ಕೊಟ್ರು ಈ ರಾಜದಾಟ ಅಲ್ಲಿ ಹೋದಾಗ ಅವರಿಗೆ ಸ್ವ ಸೌಕರ್ಯ ಎಲ್ಲ ಆಗಬೇಕು ಇರೋಧಕ್ಕೆ ವ್ಯವಸ್ಥೆ ಆಗಬೇಕು ಅವ್ರ ಜೊತೆಗೆ ಒಂದು ಮೇಣ ಹೋಗಬೇಕು ಮೇಣ ಹೊರೋದಕ್ಕೊಂದಿಷ್ಟು ಜನ ಹೋಗಬೇಕು ಅಡುಗೆ ಮಾಡೋರು ನೀರು ತರೋರು ಎಲ್ಲ ಕೆಲಸ ಮಾಡೋರು ಅಂತ ಒಂದು ಪರಿವಾರ ವರ್ಗ ಹೋಗೋದು ಈ ರಾಮಶಾಸ್ತ್ರಿಗಳು ಮೇಣದಲ್ಲಿ ಕೂತ್ಕೊಂಡು ವೇದಾಧ್ಯ ಮಾಡ್ತಾ ಹೋಗೋರು ಎಷ್ಟು ದಿವಸ ಹೋಗ್ಬೇಕಲ್ಲ ನಡ್ಕೊಂಡು ಹೋಗೋದು ಹೀಗೆ ಹೋಗ್ತಿರ್ಬೇಕಾದ್ರೆ ರಹದಾರಿ ಈ ವೀಸಾ ಥರ ರಹದಾರಿ ಎಲ್ಲ ಬೇಕಲ್ಲ ಸಾಮಾನು ಸರಂಜಾಮ ಎಲ್ಲೆಲ್ಲಿ ಏನೇನು ಕೊಡಬೇಕು ಎಲ್ಲ ವ್ಯ ಚೂರು ತೊಂದರೆ ಆಗಬಾರ್ದು ಎಲ್ಲ ಮಹಾರಾಜರು ವ್ಯವಸ್ಥೆ ಮಾಡಿದರು ದಾರಿಯಲ್ಲಿ ಒಂದು ಘಟನೆ ಆಗುತ್ತೆ ಇದು ಆ ಸಹೃದಯರು ಹೇಗಿದ್ದರು ವಿದ್ವಾಂಸರು ಎಷ್ಟು ನಿರಹಂಕಾರಿಗಳಾಗಿದ್ದರು ಅನ್ನೋದನ್ನು ತೋರಿಸೋದಕ್ಕೊಂದು ಘಟನೆ ದಾರಿಯಲ್ಲಿ ಮಾಯಾವರಂ ಎಂಬುದು ದೊಡ್ಡ ಊರು ಮಾಯಾವರಂ ಬಂತು ತಮಿಳುನಾಡಲ್ಲೇ ತುಂಬ ಪ್ರಸಿದ್ಧವಾದಂಥ ಊರು ಅದು ಅಲ್ಲಿ ಮಹಾಮಹೋಪಾಧ್ಯಾಯ ಮನ್ನಾರಗುಡಿ ರಾಜುಶಾಸ್ತ್ರಿಗಳೆಂಬರು ಪ್ರಸಿದ್ಧರಾಗಿದ್ದರು ಮಹಾಮಹೋಪಾಧ್ಯಾಯ ಪದವಿ ಪಡ್ಕೊಂಡವರು ರಾಜುಶಾಸ್ತ್ರಿ ಅಂತ ಅವರು ವೃದ್ಧರು ಕುಲಪತಿಯನ್ನಿಸಿಕೊಂಡಿದ್ದವರು ಕುಲಪತಿ ಅಂದರೆ ಯಾರು ಅಂತ ಹೇಳ್ತಾರೆ ಕನಿಷ್ಠ ನೂರು ಮಂದಿ ವಿದ್ಯಾರ್ಥಿಗಳನ್ನು ಅನ್ನ ಹಾಕಿ ಸಲಹಿ ವೇದಾಧ್ಯಯನ ಯಾರು ಮಾಡ್ತಾರೋ ಅಂಥವರು ಕುಲಪತಿಗಳು ಅಂತ ನೂರು ಜನ ಅಂಥ ವಿದ್ವಾಂಸರು ಅಂಥವರು ರಾಜುಶಾಸ್ತ್ರಿಗಳು ಅವರು ಮಹಾಪ್ರಸಿದ್ಧರಾದಂಥ ಅಪ್ಪಯ್ಯ ದೀಕ್ಷಿಸ್ರು ವಂಶಸ್ಥರು ಅಷ್ಟೆಲ್ಲ ಕ್ವಾಲಿಫಿಕೇಷನ್ ಸೇರಿಕೊಂಡಿದೆ ಅಂಥ ವಂಶಕ್ಕೆ ಬಂದವರು ಕುಲಪತಿಗಳಾದವರು ಮಹಾಪವೋದ್ಯ ಇದ್ದವರು ವೃದ್ಧರು ಅವರಿದ್ದರು ಕುಣಿಗಲ್ ರಾಮಶಾಸ್ತ್ರಿಗಳು ಮಾಯಾವತಿ ಸಮೀಪದಲ್ಲಿ ಹೋಗುವಾಗ ಈ ರಾಜುಶಾಸ್ತ್ರಿಗಳು ಯಾತ್ರಿಕ ಸಮೂಹದಲ್ಲಿ ಸೇರಿಕೊಂಡರು ತಾ ಕಲ್ಪನೆ ಮಾಡ್ಕೋಬೇಕು ವೃದ್ಧರು ರಾಮಶಾಸ್ತ್ರಿಗಳ ಮೇಣದಲ್ಲಿ ಕೂತಿದ್ದಾರೆ ಅವ್ರ ಹಿಂದೆ ಪರಿಚಾರಕ ವರ್ಗ ಹೋಗ್ತಾಯಿದೆ ಇವರು ಅವ್ರ ಜೊತೆ ಸೇರಿಕೊಂಡ್ರು ತಮ್ಮ ಶಿಷ್ಯರ ಜೊತೆಗೆ ಆದರೆ ತಾವು ಯಾರೆಂಬುದನ್ನು ಯಾರಿಗೂ ತಿಳಿಯಪಡಿಸಲಿಲ್ಲ ಯಾರಿಗೂ ಗೊತ್ತಿಲ್ಲ ಮೇಣದಲ್ಲಿ ರಾಮಶಾಸ್ತ್ರಿಗಳು ಪ್ರಯಾಣ ಮಾಡುತ್ತಿದ್ದರು ಮೇಣೆಯ ಪಕ್ಕದಲ್ಲಿ ರಾಜು ಶಾಸ್ತ್ರಗಳು ಕೈ ಕಟ್ಟಿಕೊಂಡು ಕಾಲು ನಡಿಗೆ ನಡೆದು ಬರುತ್ತಿದ್ದರು ಮೇಣೆ ಪಕ್ಕದಲ್ಲಿ ಅವ್ರಗಿಂತ ವಯಸ್ಸಾದವರು ಇವರು ಕೈ ಕಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರಂತೆ ಭೋಜನ ವಸತಿಗಳಿಗಾಗಿಯೂ ರಾಜು ಶಾಸ್ತ್ರಿಗಳು ರಾಮಶಾಸ್ತ್ರಿಗಳ ಬಿಡಾರವನ್ನು ಬೇಡಲಿಲ್ಲ ಎಲ್ಲಿಯೂ ಭೋಜನ ಮಾಡಿಕೊಂಡು ಪ್ರಯಾಣದ ವೇಳೆಗೆ ಸಿದ್ಧರಾಗಿ ಬಂದು ಮಾತುಕತೆ ಇಲ್ಲದೆ ಮೌನದಿಂದ ಮೇನಾದ ಪಕ್ಕದಲ್ಲಿರುತ್ತಿದ್ದರು ಎಷ್ಟು ವಿದ್ವಾಂಸರಿ ಎಷ್ಟು ಅದು ಒಬ್ಬರಿಗೆ ಹೇಳ್ಕೊಂಡಿಲ್ಲ ನಮ್ಮನ್ನು ಹೋಗೋದಕ್ಕಿಂತ ಮೂರು ಸಲ ಫೋನ್ ಮಾಡಿಸಿರ್ತೀವಿ ಬರ್ತಾರೆ ಬರ್ತಾರೆ ಬರ್ತಾರೆ ಅಂತ ಏನು ಹುಲಿ ಬಂದಂಗೆ ಇರ್ತದೆ ಇವ್ರು ಹೋಗಿ ಪಕ್ಕದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರಿಗೂ ಹೇಳಿಲ್ಲ ಕೂಡ ಆಗ ರಾಜುಶಾಸ್ತ್ರಿಗಳ ಶಿಕ್ಷ ಶಿಷ್ಯರಿಗೆ ಕಷ್ಟ ಆಗಲ್ವಾ ಇಂಥ ಕುಲಪತಿಗಳು ಇಂಥ ದೊಡ್ಡವರು ಅವ್ರಿಗಿಂತ ಸಣ್ಣವ್ರು ಮೇಲಾದಲ್ಲಿ ಕೂತಿದ್ದಾರೆ ಅವ್ರು ನಡ್ಕೊಂಡು ಹೋಗ್ತಾರೆ ಅಂದರೆ ಶಿಷ್ಯರಿಗೆ ಕೋಪ ಬಂತು ರಾಜುಶಾಸ್ತ್ರಿಗಳ ಶಿಷ್ಯರು ಕಂಡರು ಹೀಗೆ ಎರಡು ಮೂರು ದಿನ ಕಳೆದ ಮೇಲೆ ಶಿಷ್ಯರಿಗೆ ಅಸಮಾಧಾನವಾಯಿತು ರೋಷವೂ ಬಂದಿತ್ತು ನಮ್ಮ ಗುರುಗಳು ಮಹಾಮಹೋಪಾಧ್ಯಾಯರು ಸಕಲ ಶಾಸ್ತ್ರ ಪಾರಂಗತರು ಕುಲಪತಿಗಳು ಇಂಥ ಮಹನೀಯರು ಮೇನಾದ ಪಕ್ಕದಲ್ಲಿ ಅನಾಮಧೇಯರಂತೆ ನಡೆಯುತ್ತಿರಬೇಕೆ ಆ ಮೇನಾದಲ್ಲಿ ಕುಳಿತಂಥ ಮನುಷ್ಯ ಎಷ್ಟು ಉದ್ದಟ್ಟನಾಗಿರಬೇಕು ಶಿಷ್ಯರಿಗೆ ಬರೋದು ಗುರುಗಳಿಗೆ ಬರಲ್ಲ ವಿಚಾರ ಇವು ಎಂಥ ಉದ್ಧಟಾಗಿರಬೇಕು ಮೇನಾದಲ್ಲಿ ಕೂತಂಥವನು ರಾಜು ಶಾಸ್ತ್ರಗಳು ವೃದ್ಧರು ಆತ ವೃದ್ಧನಲ್ಲ ಆತ ಒಂದು ಮಾತನ್ನು ಕೂಡ ಆಡಿಸಲಿಲ್ಲವಲ್ಲ ಇವರನ್ನು ಇಂಥ ದುರಹಂಕಾರಿಯನ್ನು ಅನುಸರಿಸಿಕೊಂಡು ನಮ್ಮ ಗುರುಗಳು ಸಂಚಾರ ಮಾಡುತ್ತಿದ್ದಾರಲ್ಲ ಇದು ನಮಗೆ ಅಪಮಾನ ನಾವು ಸಹಿಸತಕ್ಕದ್ದಲ್ಲ ಎಂದು ಶಿಷ್ಯರು ರಾಜುಶಾಸ್ತ್ರಿಗಳಿಗೆ ಒಂದು ಸಲ ಕೇಳಿಸುವಂತೆ ರೇಗಿ ಕೂಗಾಡಿದರು ತಂಥ ಮಾಡಿದಾಗ ಕೂಗಾಡ್ಕೊತಿದ್ರು ರಾಜು ರಾಜುಶಾಸ್ತ್ರಿಗಳು ಏನು ಹೇಳಿದರು ಅನ್ನೋದು ಮುಖ್ಯ ಕೊಂಚ ನಕ್ಕೂ ಶಿಷ್ಯರಿಗೆ ಹೇಳಿದ್ದು ಹೀಗೆ ಅಯ್ಯ ಮೇನಾದಲ್ಲಿದ್ದಾವ ಮಹಾವಿದ್ವಾಂಸ ಮಹಾವಿದ್ವಾಂಸ ನಾನು ಆತನಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ ನೋಡಿ ಏನು ತುಂಬಿದ್ ಕೊಡ ಇದು ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ ಈ ಸಂಗತಿ ಆತನಿಗೆ ಇನ್ನೂ ತಿಳಿಯುದು ದಾರಿಯಲ್ಲಿ ಮೇನ ಹೋಗುವಾಗ ದಾರಿ ಹೋಗರು ನಾಲ್ಕಾರು ಮಂದಿ ಅದು ಏನೋ ವಿಶೇಷವೆಂದು ಭಾವಿಸಿ ಮೇನ ಜೊತೆಯಲ್ಲಿ ಹತ್ತು ಹೆಜ್ಜೆ ಹಾಕುವುದು ಸರಿ ಅಷ್ಟೇ ಹೋಗ್ತಾ ಇದೆಯಲ್ಲ ಅಂದ್ರೆ ಪಕ್ಕದೊಂದು ನಾಲ್ಕು ಹೆಜ್ಜೆ ಹಾಕೊಂಡು ಹೋಗ್ತಾರೆ ನಾನು ಹಾಗೆ ಇರಬೇಕು ಅಂದ್ಕೊಂಡಿದ್ದಾರೆ ಪಾಪ ಅವರು ಈಗ ಈತನನ್ನು ನೋಡಿರೋದು ಎರಡು ದಿನ ಮಾತ್ರ ನೀವು ಇನ್ನೊಂದು ಎರಡು ದಿವಸ ತಾಳ್ಮೆ ಕಡೆಯಿರಿ ನಿಮಗೆ ತಿಳಿಯುತ್ತಿದೆ ಅವನ ಯೋಗ್ಯತೆ ಎಂಥದ್ದು ಆತ ನವದ್ವೀಪ ಪ್ರಾಂತಕ್ಕೆ ಹೋಗಿ ಅಂದರೆ ಬಂಗಾಲಕ್ಕೆ ಹೋಗಿ ನವೀನ ನ್ಯಾಯ ಪ್ರಕ್ರಿಯೆಯನ್ನು ವ್ಯಾಸಂಗ ಮಾಡಿ ಬಂದಿದ್ದಾರೆ ನವೀನ ನ್ಯಾಯ ಪ್ರಕ್ರಿಯೆ ನಾನು ಪ್ರಾಚೀನ ನ್ಯಾಯದವನು ನವೀನ ನ್ಯಾಯಶಾಸ್ತ್ರ ಕಲಿಯುವುದಕ್ಕಾಗಿ ಬಂಗಾಳ ದೇಶಕ್ಕೆ ಹೋಗಲು ನನಗೆ ತಕ್ಕ ವಯಸ್ಸಲ್ಲ ಆದ್ದರಿಂದ ನಾನು ಏನಿದ್ದರೂ ಇಲ್ಲಿಗೆ ಅಲ್ಲಿಂದ ಬಂದ ವಿದ್ವಾಂಸರನ್ನು ಆಶ್ರಯಸಿಯೇ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಬೇಕಾಗಿದೆ ಎಷ್ಟೋ ತಿಳುವಳಿಕೆ ನೋಡಿ ನಾನು ಪ್ರಾಚೀನ ನ್ಯಾಯಶಾಸ್ತ್ರ ಕಲಿತವನು ನವೀನ ಶಾಸ್ತ್ರ ಅವರು ಕಲಿತವರು ನನಗಲ್ಲಿ ಹೋಗಿ ಕಲಿಯೋಕೆ ಆಗೋದಿಲ್ಲ ಆದ್ದರಿಂದ ಬಂದವರ ಕಡೆಯ ಆದರ್ಶಿ ಕಲ್ತ್ಕೋಬೇಕು ನಾನು ಅದಕ್ಕೆ ಬಂದಿದ್ದೇನೆ ಈ ಲಾಭಕ್ಕಾಗಿ ನಾನು ರಾಮಶಾಸ್ತ್ರವನ್ನು ಅನುಸರಿಸುತ್ತಿದ್ದೇನೆ ಇದರಲ್ಲಿ ಅಪ ಅಪಮಾನದ ಸಂಗತಿ ಕೊಂಚವೂ ಇಲ್ಲ ನೀವು ತಾಳ್ಮೆಂದಿದ್ದು ನೋಡಿ ಅಂದ್ರಂತೆ ರಾಜುಶಾಸ್ತ್ರಿಗಳ ಶಿಷ್ಯರು ಈ ಉಪದೇಶವನ್ನು ತಾತ್ಕಾಲಿಕವಾಗಿ ಗ್ರಹಿಸಿದರು ಮೇಷ್ಟ್ರ ಹೆಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಚಂದಿರಬೇಕು ಅದರ ಸಮಾಧಾನ ಏನಾಗಿರಲಿಲ್ಲ ಮಾರನೇ ದಿವಸ ಏನಾಯಿತು ಅಂತ ರಾಜುಶಾಸ್ತ್ರಿಗಳು ರಾಮಾ ರಾಮಶಾಸ್ತ್ರಿಗಳ ಮೇನಾ ಪಕ್ಕದಲ್ಲಿ ನಡೆದು ಹೊರಟರು ಆಗ ದಾರಿಯಲ್ಲಿ ಒಂದು ಕಡೆಗೆ ರಾಮಶಾಸ್ತ್ರಿಗಳವರು ಮೇನಾವನ್ನು ನಿಲ್ಲಿಸಿ ರಾಜುಶಾಸ್ತ್ರಿಗಳನ್ನು ಕುರಿತು ಕೇಳಿದರು ತಾವು ಯಾರು ಸ್ವಾಮಿ ಅಂತ ಕೇಳಿದರು ಇವರು ಕೈ ಮುಗಿದು ನಾನು ರಾಜುಶಾಸ್ತ್ರಿ ಮನ್ನಾರುಗುಡಿಯವನು ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ ಎಂದರು ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ ಎಂದರು ಈ ಮಾತನ್ನು ಕೇಳಿದೊಡನೆಯೇ ರಾಮಶಾಸ್ತ್ರಿಗಳು ಮೇನಾದಿಂದುಳಿದು ರಾಜು ಶಾಸ್ತ್ರಿಗಳ ಪಾದಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಪ್ರದಾಯ ಕ್ರಮದಂತೆ ಪ್ರವರ ಹೇಳಿ ಅಹಂಭೋ ಅಭಿವಾದಯೇ ಎಂದರು ಉಳಿದಿದ್ದನ್ನು ವಾಚಕರೇ ವಹಿಸಬಹುದು ಏನಾಯಿತು ಅಂತ ಅವರು ದುರಹಂಕಾರಿಯಂತ ಶಿಷ್ಯರನ್ಕೊಂಡಿದ್ದು ಅದಕ್ಕೆ ಹೇಳ್ತಾರೆ ಯಾವಾಗಲೂ ಅಲಗಾಡೋದು ಬಾಲ ತಲೆ ಬಾಲವೇ ಅಲ್ಲಾಡೋದು ತಲೆ ಅಲ್ಲಾಡೋಲ್ಲ ಜ್ಞಾನ ಇದ್ದಲ್ಲಿ ಅಷ್ಟು ಅಲುಗಾಡ ಬರಲ್ಲ ಇದು ನೋಡಿ ಅವ್ರು ಗೊತ್ತಾದ ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು ಕ್ಷಮಿಸ್ಬೇಕು ನನ್ನ ಅಂತ ಕೇಳಿಕೊಂಡ್ರಂತೆ ಮುಂದೆ ಕುಶಲ ಪ್ರಕ್ಷೆಗಳ ಕುಶಲ ಪ್ರಶ್ನೆಗಳಾದ ಬಳಿಕ ಪ್ರಯಾಣವನ್ನು ಶುರು ಮಾಡುವಾಗ ರಾಮಶಾಸ್ತ್ರಿಗಳು ರಾಜು ಶಾಸ್ತ್ರಿಗಳನ್ನು ಮೊದಲು ಮೇನಾದಲ್ಲೇ ಕೂಡಬೇಕೆಂದು ಕೇಳಿದರು ರಾಜುಶಾಸ್ತ್ರಿ ನೀವು ಕೂತ್ಕೊಳ್ಳಿ ಅಂದ್ರಂತೆ ರಾಜು ಶಾಸ್ತ್ರಿಗಳು ಹಾಗೆ ಬೇಡವೆಂದಾಗ ರಾಮಶಾಸ್ತ್ರಿಗಳು ತಾವೊಬ್ಬರೇ ಮೇನಾದಲ್ಲಿ ಇನ್ನು ಕೂಡತಕ್ಕವರಲ್ಲವೆಂದು ರಾಜುಶಾಸ್ತ್ರಿಗಳು ಕೂಡದಿದ್ದರೆ ಮಿಕ್ಕದ ಎತ್ತರೆಯೆಲ್ಲ ಕಾಲುನಡಿಗೆಯಿಂದಲೇ ಆಗಬೇಕಾಗುತ್ತದೆಂದು ಖಂಡಿತ ಧ್ವನಿಯಲ್ಲಿ ಹೇಳಿದರು ಅದನ್ನು ರಾಜುಶಾಸ್ತ್ರಿಗಳು ಮನ್ನಿಸಿದರು ಮುಂದೇನಾಯಿತು ವಿದ್ವಾಂಸರಿಬ್ಬರೂ ಮೇನಾದಲ್ಲಿ ಕುಳಿತು ಶಸ್ತ್ ಶಾಸ್ತ್ರವಾದಗಳನ್ನು ನಡೆಸುತ್ತಾ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಕ್ಷೇತ್ರವಾಸ ಮಾಡಿ ಆನಂತರ ಹಾಗೆಯೇ ಮೇನಾದಲ್ಲಿ ಅಲ್ಲಿಂದ ಹಿಂತಿರುಗಿದರು ಬರುವಾಗ ರಾಮಶಾಸ್ತ್ರಿಗಳವರ ಮಾಯಾವರಕ್ಕೆ ಬಂದು ಅಲ್ಲಿ ರಾಜು ಶಾಸ್ತ್ರಿಗಳ ಮನೆಯಲ್ಲಿ ಎರಡು ದಿನ ಅತಿಥಿಗಳಾಗಿದ್ದು ಸಂತೋಷಪಟ್ಟು ಕೊನೆಗೆ ಮೈಸೂರಿಗೆ ಹಿಂತಿರುಗಿದರು ಇದು ಪೂರ್ವಕಾಲದ ವಿದ್ವಾಂಸರ ದಾರಿ ಒಂದು ಚೂರು ಅಸೂಯೆ ಎಂತಿಲ್ಲ ಕಡೆ ಕಲಿಯೋಗಿ ಬಂದಿದ್ದೀನಿ ನನ್ನ ಟಿ ವಿ ಈ ಸಂಗತಿಯನ್ನು ಹೇಳಿದವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಹೇಳ್ತಾರೆ ಡಿ ವಿಶಿ ವಿದ್ವಾಂಸರು ಇರ್ತಾರೋ ಅವರು ಸ್ಥಾನ ಕ್ರಿಯೇಟ್ ಮಾಡ್ಕೋಬೇಕಾಗಿಲ್ಲ ಸ್ಥಾನ ತಾನಾಗೆ ಆಗ್ಬಿಡ್ತದೆ ಅಂತ ವಿದ್ವಾಂಸರು ಪ್ಲ್ಯಾಟ್ಫಾರ್ಮ್ ಮೇಲೆ ಕೂಡಬೇಕು ಅಂತಿಲ್ಲ ವಿದ್ವಾಂಸರು ಇದ್ದರೆ ಅವ್ರ ಕೂತದೇ ಪ್ಲ್ಯಾಟ್ಫಾರ್ಮು ಅಂತ ಒಬ್ಬ ದೊಡ್ಡ ಸೂಫೀಸ್ ಅಂತ ಇದ್ದ ಜುನಾಯದಂತ ಬಹಳ ದೊಡ್ಡ ಸೂಫೀಸ್ ಅಂತ ಜುನಾಯದಂತ ಅವನ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವನು ಭಾಳ ಗೌರವ ಜಗತ್ತಲ್ಲಿ ಅವನಿಗೆ ಅವನಿದ್ದಾಗ ಒಂದು ಸಲ ಊರಲ್ಲಿ ಯಾರೋ ಒಬ್ಬರು ವಿದ್ವಾಂಸರು ಬಂದು ಉಪನ್ಯಾಸ ಇತ್ತಂತೆ ದೊಡ್ಡ ಹಾಲು ಇಂಥದ್ದು ಸಾಕಷ್ಟು ಜನ ಸೇರಿದ್ದಾರೆ ಜುನಾಯದಕ್ಕೆ ಗೊತ್ತಾಯಿತು ಇಂಥವ್ರು ದೊಡ್ಡವರು ಒಂದು ಉಪನ್ಯಾಸ ಮಾಡ್ತಿದ್ದಾರೆ ಜುನಾಯ್ ನಾನು ಹೋಗಿ ಕೇಳಬೇಕು ಅನ್ನಿಸ್ತು ಜುನಾಯ್ದಿಗೆ ದೊಡ್ಡವ್ರು ಬಂದಿದ್ದಾರೆ ಉಪನ್ಯಾಸ ಹೇಳ್ತಾರೆ ಅಂಥೇಳಿ ಅವ್ನು ಹೋದ ಹೋಗೋ ಹೊತ್ತಿಗೆ ಹಾಲ್ ಭರ್ತಿ ಆಗಿಬಿಟ್ಟಿತ್ತು ಪೂರ್ತಿ ಕೊಡೋಕ್ಕೆ ಜಾಗ ಇಲ್ಲ ಅವನೇನು ಬೇಜಾರು ಮಾಡ್ಕೊಳ್ಳಿಲ್ಲ ಉಪನ್ಯಾಸ ಕೇಳೋಕ್ಕೆ ಬಂದಿದ್ದೀನಿ ನೀನು ಯಾಕೆ ಅಂಥೇಳಿ ಹೊರಗಡೆ ಚಪ್ಪಲಿ ಎಲ್ಲ ಇಟ್ಟಿದ್ದಿರಲ್ಲ ಚಪ್ಪಲಿ ಎಲ್ಲ ಸರಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡ ಉಪನ್ಯಾಸ ಕೇಳ್ತಾ ಇದ್ದ ಒಂದು ಐದು ನಿಮಿಷ ಆಗಿರಬೇಕು ಇವರ ಮುಂದೆ ಇದ್ರಲ್ಲ ಒಬ್ಬ ಜನ ಇದ್ದರಲ್ಲ ಅವರು ತಿರುಗಿ ನೋಡಿದರು ಏ ಜುನಾಯಿದ್ ಬಂದಿದ್ದಾರೆ ಜುನಾಯಿದ್ ಬಂದಿದ್ದಾರೆ ಮಹಾವಿದ್ವಾಂಸ ಧ್ಯಾನಿ ಅವನು ಜುನಾಯ್ದು ಬಂದಿದ್ದಾರೆ ಎಲ್ಲರೂ ಪಿಸಿ ಬಿಸಿ ಮಾತಿನ ಶುರು ಮಾಡಿದರು ಜುನಾಯ್ದು ಬಂದಿದ್ದಾರೆ ಎಲ್ಲರೂ ತಿರುಗಿ ನೋಡೋದು ಜುನಾಯ್ ಜುನಾಯ್ ಮುಂದಿನ ಸಾಲಿಗೆ ಹೇಳೋದು ಇನ್ನು ಶುರು ಆಯಿತು ಒಂದು ಐದಾರು ನಿಮಿಷದಲ್ಲಿ ಮುಂದಿನ ಸಾಲವರೆಗೂ ಹೋಗ್ಬಿಟ್ಟು ಸುದ್ದಿ ಜುನಾಯ್ದು ಬಂದಿದ್ದಾರೆ ಜುನಾಯಿದ್ ಕತ್ತೆ ತಿರುಗಿ ನೋಡೋದು ಕಲ್ಪನೆ ಮಾಡ್ಕೊಳ್ಳಿ ಯಾರೋ ಭಾಳ ಪ್ರಖ್ಯಾತರಾದಂಥವ್ರು ಬಂದು ಕೊನೆ ಸಾಲಿಗೆ ಕೂತ್ರೆ ಸುದ್ದಿ ಬಿಟ್ಬಿಡುತ್ತೆ ಎಲ್ಲರೂ ಆ ಕಡೆ ತಿರುಗಿ ಬಿಡ್ತೀವಿ ಅಲ್ವಾ ಹಾಗೆ ಆಯಿತು ಜುನಾಯ್ದಲ್ಲಿ ಕೂತಿದ್ದಾನೆ ಎಲ್ಲರೂ ತಿರ್ಕೊಂಡ್ರಂತೆ ಈ ಭಾಷಣ ಮಾಡೋರು ಭಾಳ ಇರಿಸು ಮೂರು ಸಾಗ್ಬಿಡುತ್ತೆ ಎಲ್ಲರೂ ಆ ಕಡೆ ತಿರ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಏನೂ ಆಗಿರಬೇಕು ಅಂತ ಹಿಂಗೆ ಅವನು ನೋಡಿದ ಅಲ್ಲಿ ಜುನಾಯದ್ ಕಾಣಿಸಿದ್ರು ಇವನು ಸರಾಸರ ಕೆಳಗೆ ಇಳಿದ್ನಂತೆ ಹೇಳಿದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿ ಸ್ವಾಮಿ ನೀವು ಕೂತಿದ್ದೆ ನಾನೇನು ಮಾತಾಡೋದು ನೀವೇ ಮಾತಾಡಿ ಅಂದ್ರೆ ಜುನಾಯದ ಅಲ್ಲೇ ಕೂತ್ಕೊಂಡೇ ಮಾತಾಡಿದ ಅಂತ ಇವರು ಭಾಷಣ ಮಾಡೋಕ್ಕೆ ಬಂದು ಅವರು ಭಾಷಣ ಕೇಳಿ ಮನೆಗೆ ಹೋದರು ಅಂದರೆ ಅದು ಕೇಳ್ತಾರೆ ಜುನಾಯದ್ ಚಪ್ಪಲಿ ಮಧ್ಯೆ ಕೂತರೂ ಅವನೇ ವಿದ್ವಾಂಸ ಜುನಾಯದ್ ಪ್ಲ್ಯಾಟ್ಫಾರ್ಮ್ ಬೇಕಾಗಿಲ್ಲ ಅವನು ಎಲ್ಲಿ ಕೂಡ್ತಾನ ಅಲ್ಲೇ ರಾಜು ಶಾಸ್ತ್ರ ಕೂಡ ಮೇಣಕ್ಕಿಂತ ಹೆಚ್ಚು ಮೇಣದಲ್ಲಿ ಕೂತವರು ಇವರು ಕಾಲು ಮುಟ್ಟು ನಮಸ್ಕಾರಿ ಅಂತ ಕೇಳ್ತಾರೆ ಈ ಥರದ ವಿದ್ವಾಂಸರಿಗೆ ಒಬ್ಬರಿಗೊಬ್ಬ ಮರ್ಯಾದೆ ಕೊಡುವಂಥದ್ದು ತುಂಬ ಇತ್ತು ಇನ್ನೊಬ್ಬ ಶಾಸ್ತ್ರಿಗಳ ಬಗ್ಗೆ ಒಂದು ವಿಷಯ ಹೇಳಿಬಿಟ್ಟು ನಿಲ್ಲಿಸ್ತಾರೆ ಭಾಳ ದೊಡ್ಡವರು ಇವರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಅವರು ಸಂಪ್ರದಾಯ ಶ್ರದ್ಧೆ ಮತ್ತು ವ್ಯಾಸಂಗ ನಿಷ್ಠೆ ಎಷ್ಟು ಜೋರಾಗಿತ್ತು ಅಂತ ಅವರು ಬಹಳ ಪ್ರಸಿದ್ಧರಾದವರು ದಿವಾನ್ ಶೇಷಾದ್ರಿ ಅಯ್ಯರ್ ಮನೆಯಲ್ಲಿ ಪುರಾಣ ಪ್ರವಚನ ಮಾಡ್ತಿದ್ದರಂತೆ ಅವ್ರ ಮೆಚ್ಚುಗೆ ಪಡ್ಕೊಂಡು ಶೃಂಗೇರಿ ಜಗದ್ಗಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ತರ್ಕಶಾಸ್ತ್ರದಿಂದ ವೇದಾಂತ ಶಾಸ್ತ್ರಕ್ಕೆ ಹೋಗಿ ಗುರುಸನ್ನಿಧಾನದಲ್ಲಿ ವೇದಾಂತ ಶಾಸ್ತ್ರ ಪಾರಂಗತರಾದದ್ದನ್ನು ನೆನೆಸ್ಕೋತಾರೆ ಡಿ ವಿಜಿ ಅಂಥವ್ರು ಎಷ್ಟು ಪ್ರಾಮಾಣಿಕರಾಗಿದ್ದರು ಪಾಠ ಪ್ರವಚನ ಮಾಡ್ತಿದ್ರು ಅಂದರೆ ಒಂದು ಶಂಕರ ಮಠದಲ್ಲಿ ವೇದಾಂತ ವ್ಯಾಸಂಗ ನಡೀತಿತ್ತಂತೆ ಗೋಷ್ಠಿ ನಡೀತಾ ಇತ್ತ ಆ ಗೋಷ್ಠಿ ಮುಗಿದ ಮೇಲೆ ಒಂದು ಸಲ ನನಗೆ ಪಾಠ ಆಗಬೇಕು ಅಂತ ಹೋಗಿ ಕೇಳ್ತಾ ಇದ್ರಂತೆ ಭಾಷ್ಯ ಶಾಂತಿ ಮಾಡಿಸುವಂತೆ ಏರ್ಪಾಟಾಯಿತು ನಾನು ಮಡಿ ಹುಟ್ಟು ಪೂಜಾ ದ್ರವ್ಯ ಶಂಕರ ಮಠದ ಅಗ್ರಹಾರದಲ್ಲಿದ್ದ ಶಾಸ್ತ್ರಿಗಳ ಮನೆಗೆ ಹೋದೆ ಮಜಾ ಐತೆ ನೋಡಿ ಹೇಗಿದೆ ಶಾಸ್ತ್ರಿಗಳು ದೇವತಾರ್ಚನೆ ಮಾಡುತ್ತಿದ್ದರು ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ತೆಗೆದುಕೊಂಡು ಹೋಗಿದ್ದ ಪೂಜಾ ದ್ರವ್ಯದ ತಟ್ಟೆಯನ್ನು ಶಾಸ್ತ್ರಿಗಳವರೆಗೆ ಒಪ್ಪಿಸಿ ಅವರ ಆಜ್ಞೆ ಅಂತ ಕುಳಿತುಕೊಂಡೆ ದೊಡ್ಡವ್ರಿಗೆ ಹಾಗೆ ಮಾಡಬೇಕಲ್ಲ ಕೊಟ್ಟು ಕೂತ್ಕೊಂಡ್ರು ಶಾಸ್ತ್ರಿಗಳು ಹಣ್ಣು ಹೂ ಕಾಯಿ ತಗೊಂಡ್ರಂತೆ ತಕ್ಷಣ ಇವರು ನೋಡಿ ಕೇಳಿದ್ರಂತೆ ಇದೇನು ತಾಂಬೂಲದಾಗಿ ಇಟ್ಟಿರೋನು ತಾಂಬೂಲದಲ್ಲಿ ಇಟ್ಟಿರೋನು ಆಗ್ಯೋದಿಲ್ಲ ಇನ್ನೊಂದೇನು ತಾಂಬೂಲದಲ್ಲಿ ಅಂತ ಕೇಳಿದ್ರಂತೆ ಡಿ ವಿ ಅಂತ ಹೇಳಿದ್ರಂತೆ ಅದನ್ನು ತಗೊಂಬೋ ಸಂಪ್ರದಾಯ ಇಲ್ವಲ್ಲ ಅದನ್ನು ಹಿಂದಕ್ಕೆ ತಗೊಂಬೋದಾಗಲಿ ಅಂದ್ರಂತೆ ಅದನ್ನು ತಗೊಳ್ಳೋ ಸಂ ತೊಗೊಂಬೋ ಸಂಪ್ರದಾಯವಿಲ್ಲವಲ್ಲ ಅದನ್ನ ಹಿಂದೆಗೆ ತೊಗೊಂಬೋಣ ಆಗಲಿ ಅಂದ್ರಂತೆ ಅದು ಇವರು ಅರ್ಪಣೆ ಮಾಡಿದ್ದನ್ನು ಹಿಂದೆಗೆ ತಗೊಳ್ಳೋ ಸಂಪ್ರದಾಯ ಇಲ್ಲವಲ್ಲ ಅಂತ ಇವ್ರಂದ್ರಂತೆ ಅರ್ಪಣೆ ಮಾಡಿದ್ದು ಹಿಂದೆ ತಗೊಳ್ಳೋ ಸಂಪ್ರದಾಯ ನಮಗೂ ಇಲ್ಲ ಅಂತ ಇವ್ರಂದರು ಅದಕ್ಕೆ ಅವ್ರು ಏನು ಮಾಡ್ತಾರೆ ನೋಡಿ ವಿರೂಪಾಕ್ಷಾಸ್ತ್ರಗಳು ಕೊಂಚನಕ್ಕೂ ಒಬ್ಬ ಶಿಷ್ಯನನ್ನು ಕರೆದು ಎಲ್ಲ ಬೈಲಿ ಇದನ್ನು ಪಾವಲಿ ಮಾಡಿಸಿ ಪಾಠಶಾಲಿಯಾಗಿ ಯಾರಾದರೂ ಬ್ರಾಹ್ಮಣರಿಗೆ ಹಂಚಿಬಿಡು ಪಾವಲಿ ಪಾವಲಿ ಎಲ್ಲ ಪಾವಲಿ ನಾಲ್ಕು ಕಣೆ ಎಲ್ಲ ನಾಲ್ಕು ನಾಲ್ಕು ಕಣೆದು ಮಾಡಿಸ್ಬಿಡು ಎಷ್ಟಿದೆಯೋ ಎಷ್ಟು ಜನದು ಹಂಚ್ಬಿಡೋದನ್ನು ಅಂತ ಹೇಳಿದ್ರಂತೆ ಹಾಗೆ ಇಪ್ಪತ್ತು ಮಂದಿ ಬ್ರಾಹ್ಮಣರಿಗೆ ದಕ್ಷಿಣ ಹಂಚಿಕೆ ಆಯಿತು ಇವರು ಮುಟ್ಟೋದಿಲ್ಲ ಅವರು ಒಂದು ತತ್ವ ಇತ್ತು ವಿರಪಾಕ್ಷ ಶಾಸ್ತ್ರಿಗಳಿಗೆ ಯಾವುದೇ ಒಂದು ಶಾಸ್ತ್ರವನ್ನು ಕಲಿಬೇಕಾದರೆ ಅದನ್ನು ಕಂಠಸ್ಥ ಮಾಡ್ಕೋಬೇಕು ಪೇಪರ್ ಹಿಡ್ಕೊಂಡು ಪುಸ್ತಕ ಹಿಡ್ಕೊಂಡು ಓದಬಾರ್ದು ಅಂತ ಅವ್ರ ತಂಬಿಕೆ ಬಾಯಿಗೆ ಬರಬೇಕು ಪುಸ್ತಕ ಹಾಡ್ಕೋಬಾರ್ದು ಅದಕ್ಕೆ ಪ್ರಿಂಟು ಅಂತ ಇದ್ರು ಅವರು ಪ್ರಿಂಟ್ ಅಂತಿರಲಿಲ್ಲ ಪ್ರಿಂಟ್ ಹಿಡ್ಕೋಬಾರ್ದು ಅಂತ ಅದೊಂದು ಹೇಳ್ತಾರೆ ಇವರು ಊಟ ಕೂತಾಗೂ ಹೇಳ್ತಾ ಇರೋರು ಅಂತವ್ರು ಕ್ಲಾಸ್ ಆಗ್ತಾಯಿರೋದು ಡಿವಿಷನ್ ಊಟಕ್ಕೆ ಕೂತಿದ್ದಾರೆ ಪುಸ್ತಕ ಹಿಡ್ಕೊಂಡಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಇವರು ಪುಸ್ತಕ ಹಾಡ್ಕೊಂಡಿದ್ದಾರೆ ಆ ನೋಡ್ತಾ ಇದ್ದಾರೆ ಅಲ್ಲಿ ಹೇಗಿದೆ ಅಂತ ಶಾಸ್ತ್ರಿಗಳಿಗೆ ಅಚ್ಚಾದ ಪುಸ್ತಕಗಳ ವಿಷಯದಲ್ಲಿ ಆಧಾರವಿರಲಿಲ್ಲ ಪ್ರಿಂಟ್ ಆಗಿರಬಾರ್ದು ಅವ್ರಿಗೆ ಎಲ್ಲ ಗ್ರಂಥವೂ ಮುಖಸ್ಥವಾಗಿರಬೇಕು ಒಮ್ಮೆ ನಾನು ಪುಸ್ತಕ ಹಿಡಿದಿದ್ದನ್ನು ನೋಡಿ ಏನು ತಾವು ಪ್ರಿಂಟ್ ಹಿಡಿಯೋದಾಗತ್ತಲ್ಲ ಅಂತ ಕೇಳಿದ್ರಂತೆ ಪ್ರಿಂಟ್ ಹಿಡ್ಕೋತೀರಿ ಅಂದ್ರಂತೆ ಇವ್ರು ಹಿಡ್ಕೊಂಡಿದ್ದರು ಒಂದು ದಿನ ಭೋಜನ ಮಾಡುತ್ತಿದ್ದಾಗ ತುತ್ತು ತುತ್ತಿಗೂ ನಡುವೆ ಅದ್ವೈತ ಸಿದ್ಧಿ ಗ್ರಂಥದ ಪ್ರವಚನ ನಡೆಯುತ್ತಿತ್ತು ಊಟ ನಡೆದಾಗ ಇವರು ಪುಸ್ತಕ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ ಇವರು ಅಚ್ಚಾದ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದೆ ಅಲ್ಲಿ ಅಚ್ಚಿನ ತಪ್ಪುಗಳಿದ್ದವು ದೇವರು ಗಮನಿಸಬೇಕು ತಪ್ಪಿರೋದು ಪುಸ್ತಕದಲ್ಲಿ ಅವ್ರು ಹೇಳೋದ್ರಲ್ಲ ಅವ್ರ ಪುಸ್ತಕ ಎಲ್ಲ ಕಡೆಗೆ ಬಾಯಿಂದ ಹೇಳ್ತಿದ್ದಾರೆ ಹಾಗೇನೇ ನಾನು ತಡಬಡಿಸುತ್ತಿದ್ದೆ ಅಲ್ಲಿ ಏನೂ ಅಕ್ಷರಖಾಲಿತ್ಯವಿತ್ತು ಇದು ಶಾಸ್ತ್ರಗಳಿಗೆ ಒಳ್ಳೆಯ ಅವಕಾಶವಾಯಿತು ನೋಡಿದ್ರ ಇದಕ್ಕೋಸ್ಕರವೇ ಅಲ್ವೇ ನಾನು ಪ್ರೆಂಟ್ ಬೇಡ ಅನ್ನೋದು ಇದಕ್ಕೆ ಪ್ರೆಂಟ್ ಬೇಡ ಅನ್ನೋದು ಅಂತ ಹೇಳಿದ್ರಂತೆ ಆದರೆ ನಾವು ನಕ್ಕವು ಅಂದರೆ ಪುಸ್ತಕದ ಬಗ್ಗೆ ಅವರಿಗೆ ಅನಾದರ ಇತ್ತು ಅಂತ ಅನಿಸುತ್ತಲ್ಲ ಮುಂದಿನ ಘಟನೆ ನೋಡಿದರೆ ಅದು ಅನಿಸಲ್ಲ ಎಷ್ಟು ಅದ್ಭುತ ಘಟನೆ ಅಂದರೆ ಪುಸ್ತಕ ಪ್ರಿಂಟ್ ಇರಬಾರ್ದು ಅಂತ ಅಂದ್ಕೊಂಡ್ರೆ ವಿನಃಾ ಮುಂದೆ ಹೇಳ್ತಾರೆ ಪ್ರಿಂಟ್ ಪುಸ್ತಕದಲ್ಲಿ ಅವ್ರಿಗೆ ಆಧಾರವಿಲ್ಲದಿದ್ದರೂ ಪುಸ್ತಕದ ವಿಷಯದಲ್ಲಿ ದೊಡ್ಡ ಗೌರವ ಪುಸ್ತಕ ಅಂತಿದ್ದರೆ ಗೌರವ ಒಮ್ಮೆ ಪಾಠ ನಡೆಯುತ್ತಿದ್ದಾಗ ಕೈಯಲ್ಲಿ ಪುಸ್ತಕ ಹಿಡಿದು ಹಿಡಿದು ಬೇಸರ ಬಂದು ನೆಲದ ಮೇಲೆ ಪುಸ್ತಕವನ್ನು ಇಟ್ಟೆ ಇಟ್ಟ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ ಪಾಠ ನಿಂತಿತು ಪಾಠ ನಿಂತಿತು ಶಾಸ್ತ್ರಿಗಳು ಮೌನವಾಗಿದ್ದರು ಅದರ ಅರ್ಥವನ್ನು ನಾನು ಊಹಿಸಲಾರದೆ ತಲೆ ಎತ್ತಿ ಕಡೆಗೆ ನೋಡಿ ಆಗ ಅವರು ಹೇಳಿದರು ಆ ಗ್ರಂಥವನ್ನು ಕೈಯಾಗೆ ತೊಗೊಂಬೋಣವಾಗಲಿ ಗ್ರಂಥವನ್ನು ಕೈಯಾಗಿ ತೊಗೊಂಬೋಣವಾಗಲಿ ಅಥವಾ ಮನೆಯ ಮೇಲೆ ಇಡೋಣವಾಗಲಿ ನಾಳೆಯಿಂದ ಒಂದು ವ್ಯಾಸಪೀಠದ ಮೇಲೆ ಇಡೋಣವಾಗಲಿ ಗ್ರಂಥ ನೆಲದ ಮೇಲಿಟ್ಟರೆ ಪಾಠ ನಿಂತು ಹೋಗ್ತದೆ ಇದು ಎಷ್ಟು ಕಾಂಟ್ರಾಸ್ಟ್ ಅಂತ ಅನಿಸುತ್ತೆ ಎಷ್ಟು ಆಳವಾಗಿದೆ ಇದ್ರದು ಅಂತಂದರೆ ನೀನು ಪುಸ್ತಕ ಓದಬೇಡ ಪುಸ್ತಕ ಬೇಡ ಕಂಠಸ್ಥ ಮಾಡಿಕೊ ಅಂತ ಒಂದು ಹೇಳಿದ್ರು ಕೂಡ ಪುಸ್ತಕ ರೂಪದಲ್ಲಿ ಯಾವುದೇ ಇದ್ರೂ ಅದಕ್ಕೆ ಅಪಚಾರ ಆಗಬಾರ್ದು ಕೆಳಕಿಡಬಾರ್ದು ಅವಮರ್ಯಾದೆ ತೋರಿಸಬಾರ್ದು ಅಂತ ಪುಸ್ತಕ ನೆಲದ ಮೇಲೆ ಇಟ್ಟರೆ ಹೇಳ್ತಾರೆ ಅದನ್ನು ಕೈಯಲ್ಲಿ ಹಿಡ್ಕೋಬೇಕು ಮನೆ ಮೇಲೆ ಇಡು ವ್ಯಾಸಪೀಠದ ಮೇಲೆಡು ಪುಸ್ತಕ ನೆಲಕ್ಕಿಟ್ಟರೆ ಪಾಠ ನಿಂತಿತ್ತು ಅಂತ ಎಷ್ಟು ಗಣ್ಣ ನಂಬಿಕೆಗಳು ನನಗನ್ಸುತ್ತೆ ಬಹುಶಃ ಆ ಜನರನ್ನು ಆ ನಂಬಿಕೆಯ ಪ್ರೀತಿಯ ವಿಶ್ವಾಸನ ನಡೆಸ್ತು ಅನಿಸುತ್ತೆ ಇನ್ನು ಮುಂದೆ ಕೆಲವು ವಿಷಯಗಳನ್ನು ನಾಳೆ ಗಮನಿಸೋಣ ನಮಸ್ಕಾರ